अस्य श्री ನೀತಿ ತಮೋ ಬಂಧಮೋಕ್ಷ ಯಸ್ಮತ್ ಅೀಬ್ರಹ್ಮ ರುದ್ರ ಪ್ರಭೃತಿಸುರನರೀಶ್ವಾತ್ಮಕ ವಿಷ್ಣೋವ್ಯಸ್ತಮಸ್ತಾ ಸಕಲಗುಣ ನಿಧಿಸವೋಷ ವ್ಯಪೇತ ಪೂರ್ಣಾನಂದ್ಯೋ ಯೋ ಗುರುರಿ ಪರಮಶ್ಚಿಂತ ಏತನ್ವಯಿತರತಾಚೇಷ್ಞಸ್ವರಟ್ ತೇನೆ ಬ್ರಹ್ಮಸಿ ವೇ ಮುಹ್ಯಂತ ಯೂರಯ ತೇಜೋವಾರಿಮೃತ ಯಥ ವಿಮಯೋ ಯತ್ರಿಸರ್ಗೋ ಮೃಷಾ ಧಾಂಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂಧೀಮ್ಞಾನವೈರಗ್ಯಪರೈಶ್ವರ್ಯಶಾಲಿನ ಆನಂದತೀರ್ಥಭಗತ್ಪದನ್ ವಂದೇ ನಿರಂತರನುಡಮೂಕೋಪಿ ವಾಗ್ಮೀಜಮತಿರ ಜಂರ್ಜಾತೆ ಪ್ರಜ್ಞಮೌಲಿ ಸಕಲವಚನಚೇತಾ ಸಾ ಮಮಮತ ಸಿ ನಿಧತ್ತ ಮಾನಸೆ ನಮೋಸ್ತುತಾತ್ವಿಕ ದೇವಾ ವಿಷ್ಣುಭಕ್ತಿಪಾಯ ಧರ್ಮರ್ಗೇ ಪ್ರೇರೆಯದು ನೌಸುಧಾಕೃಜಯ ಮುನೀನ್ ಶ್ರೀಪದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಗಮ್ಕರ ಶ್ರೀವಾದಿರ ವಂದೇ ಹಂಸವರನ್ ರಘೂತ್ತಮಗುರೂನ್ ವೈದಗ್ಧ್ಯವ್ರತರೇಂದ್ರಮುನಿನ್ ಸದ್ಬೋಧಸಧ್ಯಾನಪ ಸತ್ಯಕರಾಬ್ಜೋತ್ಥಾನ್ ಪಂಚಾಶ್ವರ್ಷಪೂಜನ್ ಸತ್ಯ ಪ್ರಮೋದತೀರ್ಥಾರಿಯನ್ನೌಮ್ಯಾಧಾರತಾನ್ ಪ್ರಾಣವೃತ್ಯ ಸಂತುಷ್ಯನ್ ಮುನಿರ್ನೈವೇಂದ್ರಿಯ್ರಿಯೈ ಜ್ಞಾನ ಯಥಾನಶ್ಯೇತ ನಾವಕೀರ್ತವಾಮನ ಹಿಂದೆ ಪೃಥ್ವಿಯಿಂದ ಏನನ್ನು ಕಲಿಯಬೇಕು ಅಂತ ಅವಧೂತರು ಯದು ಮಹಾರಾಜರಿಗೆ ಕೊಟ್ಟಿದ್ದಾರೆ ಯದು ಅವಧೂತರಿಗೆ ಮಾಡಿದ ಪ್ರಶ್ನೆಗೆ ಉತ್ತರವನ್ನು ನೀಡುತ್ತಾ ಕ್ಷಮಾಗುಣ ಪೃಥ್ವಿಯಿಂದ ಕಲಿಯಬೇಕಾದದ್ದು ಒಂದು ಜೊತೆಗೆ ಜೀವನದಲ್ಲಿ ಮಾಡುವ ನಮ್ಮ ಎಲ್ಲ ಕಾರ್ಯಗಳು ಪ್ರಾಯ ಇನ್ನೊಬ್ಬರ ಹಿತಕ್ಕಾಗಿ ಇರಬೇಕು ಶಶ್ವತ್ ಪರಾರ್ಥ ಸರ್ವೇಹಾಮ್ ಪರಾರ್ಥೈಕಾಂತ ಸಂಭವಂ ತಮ್ಮ ವೃದ್ಧಿ ಇನ್ನೊಬ್ಬರಿಗಾಗಿ ತಮ್ಮ ಯಾವುದೇ ತರಹದ ಪ್ರಯತ್ನ ಚೇಷ್ಟೆ ಕೃತಿ ಇನ್ನೊಬ್ಬರಿಗಾಗಿ ಎಲ್ಲವೂ ಇನ್ನೊಬ್ಬರಿಗಾಗಿ ಇಂತಾದರೆ ಬದುಕುವುದು ಹೇಗೆ ಅಂತ ಪ್ರಶ್ನೆ ಅದಕ್ಕೆ ಉತ್ತರ ಕೊಡ್ತಾರೆ ಬದುಕುವುದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಅವಶ್ಯವಾಗಿ ತಾನು ಮಾಡಲೇಬೇಕು ತನಗಾಗಿ ಯಾಕೆಂದರೆ ತಾನು ಬದುಕಿದರೆ ಇನ್ನೊಬ್ಬರಿಗೆ ಉಪಕಾರ ಮಾಡಬಹುದು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಬೇಕಾಗಿದ್ದರೆ ತಾನೇ ಬದುಕೋದಿಲ್ಲ ಅಂದರೆ ಹೇಗೆ ಮಾಡುವುದಕ್ಕೆ ಸಾಧ್ಯ ಸಾಧನ ಶರೀರ ದೇವರು ಕೊಟ್ಟದ್ದು ಸಾಧನೆಯನ್ನು ಮಾಡಬೇಕು ಎಷ್ಟು ಸಾಧ್ಯವೋ ಅಷ್ಟು ಪರೋಪಕಾರವನ್ನು ಮಾಡಬೇಕು ಅದಕ್ಕಾಗಿ ಈ ದೇಹವನ್ನು ರಕ್ಷಣೆ ಮಾಡಿಕೊಳ್ಳಬೇಕಾದದ್ದು ಅವರ ಕರ್ತವ್ಯ ಅನುಶಾಸನ ಪರ್ವದಲ್ಲಿಯೂ ಈ ಮಾತನ್ನು ಮಹಾಭಾರತದಲ್ಲಿ ವೇದವ್ಯಾಸ ದೇವರು ತಿಳಿಸ್ತಾರೆ ಮುಂದೆ ರಾಜನಾದ ವ್ಯಕ್ತಿಯ ಕರ್ತವ್ಯ ಪ್ರಜೆಗಳ ರಕ್ಷಣೆಯಷ್ಟು ಮಹತ್ವದ್ದೋ ಅಷ್ಟೇ ತನ್ನ ರಕ್ಷಣೆಯನ್ನು ತಾನು ಮಾಡಿಕೊಳ್ಳಬೇಕಾದದ್ದು ಅವನ ಕರ್ತವ್ಯ ಕಾರಣ ಇವನನ್ನು ನಂಬಿ ಅಷ್ಟು ಪ್ರಜೆಗಳು ಬದುಕಿರ್ತಾರೆ ಆದ್ದರಿಂದ ದೇವರು ಎಷ್ಟು ದಿನ ಆಯುಷ್ಯ ಕೊಟ್ಟಿದ್ದಾನೆ ಅಷ್ಟು ದಿನ ತಾನು ಆರೋಗ್ಯವಂತನಾಗಿ ಸುದೃಢಕಾಯನಾಗಿ ಪುಷ್ಟನಾಗಿ ಪ್ರಜೆಗಳನ್ನು ಪಾಲನೆ ಮಾಡಬೇಕಾರದ್ದು ಕರ್ತವ್ಯ ಅಷ್ಟಕ್ಕಾಗಿ ಭೋಗವನ್ನು ಮಾಡುವುದು ರಾಜನಿಗೆ ತಪ್ಪಲ್ಲ ಅದರಂತೆ ಪ್ರತಿಯೊಬ್ಬ ಸಾಧಕನು ಇದು ವಿಶೇಷವಾಗಿ ಯೋಗಿಗಳು ವಿರಕ್ತರಾಗಿ ಆತ್ಮೋಪಾಸನೆಯನ್ನು ಮಾಡುವುದಕ್ಕೆ ಹೊರಟವರ ಬಗ್ಗೆ ಹೇಳ್ತಾ ಇದ್ದದ್ದು ಅವರೂ ಕೂಡ ಪ್ರಾಣವೃತ್ತೈವ ಸಂತುಷನು ತನ್ನ ಇಂದ್ರಿಯಗಳೆಲ್ಲ ಗಟ್ಟಿಮುಟ್ಟಿಯಾಗಿರಬೇಕು ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಳ್ಳುವುದರಿಂದ ಸಂತುಷ್ಟನಾಗಬೇಕೇ ಹೊರತು ನೈವ ಇಂದ್ರಿಯ ಪ್ರಿಯೈಹಿ ಇಂದ್ರಿಯಗಳಿಗೆ ಪ್ರಿಯವಾಗಿದೆ ಅನ್ನುವುದಕ್ಕಾಗಿ ಭೋಗ ಮಾಡುವುದಲ್ಲ ಹಸಿವಾಗಿದೆ ಅಂತ ಊಟ ಮಾಡಬೇಕೇ ಹೊರತು ಪದಾರ್ಥ ರುಚಿಯಾಗಿದೆ ಅಂತ ಊಟ ಮಾಡುವುದಲ್ಲ ನಿನಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ಹೇಳಿದಷ್ಟು ತಿನ್ನು ನಾಲಿಗೆ ಹೇಳಿದ ಹಾಗೆ ತಿನ್ನಬೇಡ ಮುನಿರ್ನೈವ್ ಇಂದ್ರಿಯ ಪ್ರಿಯೈಹಿ ಜ್ಞಾನಂ ಯಥಾ ನನಶ್ಯೇತ ನಾವಕೀರಿಯೇತ ವಾಂಗನಃ ಯಾಕೆ ಉಪವಾಸವನ್ನು ಮಾಡ್ತೀನಿ ನಾನು ಏನೂ ತಿನ್ನೋದಿಲ್ಲ ಅನ್ನವೂ ಬೇಡ ಸಾರ ಬೇಡ ಹಲ್ವಾ ಬೇಡ ಯಾವುದು ಬೇಡ ಉಪವಾಸ ಇದ್ದು ಬಿಡ್ತೇನೆ ಅಂದರೆ ಬುಭುಕ್ಷಿತಮ್ನ ಪ್ರತಿಭಾತಿ ಕಿಂಚಿತ ಏನೂ ತಿನ್ನದೇ ಇದ್ದರೆ ಹೊಳೆಯೋದೇ ಇಲ್ಲ ಜ್ಞಾನ ಹಾಳಾಗಿ ಹೋಗಿಬಿಡ್ತದೆ ಮಾತು ಬರೋದಿಲ್ಲ ಹೊರಗೆ ಮನಸ್ಸಿಗೆ ವಿಚಾರ ಶಕ್ತಿಯೂ ಕಡಿಮೆ ಆಗ್ತದೆ ಯಾಕೆ ಅಂದರೆ ಆಹಾರಕ್ಕೂ ಮನಸ್ಸಿನ ಕಾರ್ಯಗಳಿಗೂ ಸಂಬಂಧ ಇದೆ ಹೀಗಾಗಿ ಜ್ಞಾನ ಮಾತು ಮನಸ್ಸು ಇವುಗಳಲ್ಲಿ ಯಾವುದೇ ತರಹದ ಹ್ರಾಸವಾಗದೇ ಇರೋ ಹಾಗೆ ಶಕ್ತಿಗುಂದದೇ ಇರೋ ಹಾಗೆ ಊಟ ಮಾಡು ಇದು ಎರಡಕ್ಕೂ ಉಪಯೋಗಿಸಿದ್ದಾರೆ ಬಹಳ ತಿನ್ನೋದರಿಂದಲೂ ಕೆಲವೊಮ್ಮೆ ಜ್ಞಾನ ಹಾಳಾಗೋಗ್ಬಿಡ್ತು ಮಾತೇ ಬರೋದಿಲ್ಲ ಮಾತಾಡಿಸ್ಬಿಡಪ್ಪ ಅಂತಂತಾರೆ ಅಷ್ಟು ತಿನ್ನಲಿಕ್ಕೆ ಹೋಗಬಾರದು ಟಿಪ್ಪಣಿಕಾರರು ಎರಡೂ ಅರ್ಥ ಬರೀತಾರೆ ನಾತ್ಯಶ್ನತಸ್ತು ಯೋಗೋಸ್ತಿ ನಚೈಕಾಂತಂ ಅನಶ್ನತಃ ನಚಾತಿ ಸ್ವಪ್ನಶೀಲಸೆ ಜಾಗ್ರತೋ ನೈವಚಾರ್ಜುನ ಆದ್ದರಿಂದ ಆ ರೀತಿಯಾಗಿ ಮನುಷ್ಯ ತಿನ್ನಬೇಕು ತಿನ್ನುವುದೊಂದೇ ಅಲ್ಲ ಎಲ್ಲದಕ್ಕೂ ಸಂಬಂಧಪಟ್ಟು ಯಾವುದೇ ತರಹದ ಭೋಗವು ಕೂಡ ಬದುಕಿಗೆ ಅನಿವಾರ್ಯವಾದಷ್ಟು ಮಾಡಬೇಕೇ ಹೊರತು ಭೋಗಕ್ಕಾಗಿ ಕೇವಲ ಮಜಾ ಮಾಡುವುದಕ್ಕಾಗಿ ನಾನು ಭೋಗ ಮಾಡ್ತೇನೆ ಅಂತಾಗಬಾರ್ದು ವಿಷಯೇಶ್ವ ಯೋಗಿ ನಾನಾ ಧರ್ಮೇಶ್ವರ ಸರವತಃ ಇಷ್ಟು ಪೃಥ್ವಿಯ ಬಗ್ಗೆ ಹೇಳಿ ಇನ್ನು ವಾಯು ಬೀಸುವ ಗಾಳಿಯಿಂದ ನಾನೇನು ಕಲತೆ ವಿಶೇಷ ವಾವಿಷನ್ ಯೋಗಿ ನಾನಾಧರ್ಮೇಶ್ವರ ಸರ್ವತಃ ಗುಣದೋಷಾನ್ವಯೇನಾತ್ಮಾನ ವಿಷಜ್ಜೇತ ವಾಯುವತ್ ಎಲ್ಲ ವಸ್ತುಗಳ ಮೇಲೆ ವಾಯು ಬೀಸ್ತಾ ಇರ್ತದೆ ಆದರೆ ಯಾವ ವಸ್ತುವಿನ ಒಂದು ವಸ್ತುವಿನಲ್ಲಿ ಅದು ಆಸಕ್ತ ಆಗೋದಿಲ್ಲ ಹೊತ್ತಾ ಇರ್ತದೆ ಹಾಗೆ ಸುಮ್ಮನೆ ತನ್ನ ಸಂಪರ್ಕಕ್ಕೆ ಯಾವುದು ಬರ್ತದೋ ಅದರ ಸಂಬಂಧವನ್ನು ಮಾಡೋದು ಮತ್ತು ಮುಂದೆ ಹೋಗ್ತಾ ಇರೋದು ಅಷ್ಟೇ ಅಯ್ಯೋ ಇದು ಬಹಳ ಚೆನ್ನಾಗಿದೆ ಈ ಮನೆ ಬಹಳ ಚೆನ್ನಾಗಿದೆ ಅಂತ ಅಲ್ಲಿಯೇ ಕುಳಿತು ಮುಂದಿನ ಮನೆಯವರಿಗೆ ಗಾಳಿಯೇ ಬರದೇ ಇದ್ದಾಗೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಅಲ್ಲೇ ಕೂತ್ಬಿಡುತ್ತದೆ ಇಲ್ಲ ಇದು ಒಳ್ಳೆ ಹೂವು ಇದು ಒಳ್ಳೆ ಮನೆ ಇದು ಎಷ್ಟು ರಮ್ಯವಾದ ಸರೋವರ ಅಂತ ಒಂದು ಕಡೆಗೆ ಆಸಕ್ತವಾಗುವುದಿಲ್ಲ ಎಲ್ಲ ವಸ್ತುಗಳ ಸಂಪರ್ಕವಿದ್ದರೂ ಒಂದು ಕಡೆಗೆ ಆಸಕ್ತಿಯನ್ನು ಹೊಂದದೆ ತನ್ನಷ್ಟಕ್ಕೆ ತಾನು ಮುಂದೆ ಸಾಗುವುದು ವಾಯುವಿನ ಸ್ವಭಾವ ಹಾಗೆ ಈ ಜೀವನದ ಯಾತ್ರೆಯಲ್ಲಿ ಬೀಸುವ ಈ ಜೀವ ಆ ವಸ್ತುಗಳ ಸಂಪರ್ಕಕ್ಕೆ ಬಂದರೂ ಆ ವಸ್ತುಗಳಲ್ಲಿ ಮಾತ್ರ ಆಸಕ್ತನಾಗದೆ ತನ್ನ ಮುಂದಿನ ಸಾಧನೆಯ ಕಡೆಗೆ ಗಮನ ಕೊಡ್ತಾ ಸಾಗ್ತಾ ಇರಬೇಕೇ ಹೊರತು ಅಲ್ಲಿಯೇ ಆಸಕ್ತನಾಗಿ ನಿಲ್ಲಬಾರದು ಹೋಗ್ತಾಯಿರು ವಿಶೇಷ ಆವಿಷನ್ಯೋಗಿ ನಾನಾ ಧರ್ಮೇಶು ವಿವಿಧ ಚಳಿ ತಂಪಾಗಿರಬಹುದು ಬಿಸಿಯಾಗಿರಬಹುದು ಸುಖ ಇರಬಹುದು ದುಃಖ ಇರಬಹುದು ಏನೇನೋ ಒಂದೊಂದು ಗುಣಗಳು ಒಂದೊಂದು ಪದಾರ್ಥಗಳಲ್ಲಿ ಇರ್ತದೆ ನಾನಾ ಧರ್ಮೇಶು ಸರ್ವತಃ ಅಂತಹ ವಿಷಯಗಳಲ್ಲಿ ಇವನು ಪ್ರವೇಶ ಮಾಡಿದರು ಅವುಗಳ ಭೋಗ ಮಾಡಿದರು ಗುಣದೋಷ ಅನ್ವಯ ಆತ್ಮ ನವಿಷಜ್ಜೇತ ಅಲ್ಲಿಯ ಗುಣದೋಷಗಳಲ್ಲಿ ಆಸಕ್ತನಾಗದೆ ನಾನು ಮುಂದೆ ಸಾಗಬೇಕು ಪಾರ್ಥಿವೇಶ್ವಿಹ ದೇಹೇಶು ಪ್ರವಿಷ್ಟುಣಶ್ರಯ ಗುಣೈರ್ನಯುಜ್ಯತೆ ಯೋಗೈ ಗಂಧೈರ್ ವಾಯುರಿವಾತ್ಮದ್ರಕ ಆಸಕ್ತನಾಗಬಾರದು ಅಂತನ್ನುವುದನ್ನು ಹೇಳಿ ಪರಿಣಾಮ ಮಾಡಿಕೊಳ್ಳಬಾರದು ಅಂತ ಮತ್ತೆ ಹೇಳುತ್ತಾರೆ ಉದಾಹರಣೆಗೆ ಗಾಳಿಗೆ ಇನ್ನೊಂದರಲ್ಲಿದ್ದ ಗುಣವನ್ನು ತಂದು ನಮಗೆ ತೋರಿಸ್ತದೆ ಪುಷ್ಪದ ಪರಾಗಗಳು ಸೇರಿದರೆ ನಮಗೆ ಸುಗಂಧವನ್ನು ತಂದು ಕೊಡ್ತದೆ ಇನ್ನಿತರ ದುರ್ಗಂಧ ಅಸುರಭಿಯಾದ ದುರ್ಗಂಧಯುಕ್ತವಾದ ಪದಾರ್ಥದ ಪರಮಾಣುಗಳು ಸೇರಿಕೊಂಡ್ರೆ ಆ ಗಾಳಿ ನಮಗೆ ದುರ್ಗಂಧವನ್ನು ತಂದು ಕೊಡ್ತದೆ ತಂದು ಕೆಲಸ ಅಷ್ಟೇ ಮಾಡುತ್ತದೆ ಹೊರತು ತಾನು ಯಾವುದೇ ತರಹದ ಸುರಭಿಗಂಧನೂ ಇಲ್ಲ ಅಸುರಭಿಗಂಧನೂ ಇಲ್ಲ ಗಂಧ ಇದು ಪೃಥ್ವಿಯ ಗುಣ ಪೃಥ್ವಿಯ ಗುಣವಾದ ಗಂಧ ಗಂಧವನ್ನು ಹೊತ್ತ ಪೃಥ್ವಿಯನ್ನು ತರೋದು ಒಯ್ಯೋದು ಇಷ್ಟೇ ಕೆಲಸ ಮಾಡುತ್ತೆ ಹೊರತು ತನ್ನಲ್ಲಿ ತಾನು ಆ ಗಂಧವನ್ನು ತಂದುಕೊಳ್ಳೋದಿಲ್ಲ ಹಾಗೆ ಯಾವುದೇ ತರಹದ ಸುಖ ಅಥವಾ ದುಃಖಗಳನ್ನು ತಂದುಕೊಡುವ ಪ್ರಸಂಗಗಳಿದ್ದಾಗಲೂ ಅಂತಹ ಸುಖದುಃಖಗಳಿಗೆ ತಾನು ವಶನಾಗದೆ ನಿರ್ಲಿಪ್ತನಾಗಿರಬೇಕು ಅದನ್ನು ಹೇಳ್ತಾರೆ ದೇಹದಲ್ಲಿ ಹಸಿವೆಯಾಗತ್ತೆ ನೀರಡಿಕೆಯಾಗ್ತದೆ ನಾನಾ ವಿಧವಾದ ದುಃಖಗಳು ಶ್ರಮ ಬೆವರು ಏನೇನೋ ಆಗ್ತದೆ ಅವುಗಳೇನಾದಾಗಲೂ ಕೂಡ ಇದ್ಯಾವುದೂ ನನ್ನದಲ್ಲ ನನ್ನಿಂದ ಭಿನ್ನವಾದ ಈ ದೇಹಕ್ಕೆ ಸಂಬಂಧಪಟ್ಟದ್ದು ದೇಹಕ್ಕೆ ಆಗುವ ವಿಕಾರಗಳಿಂದ ಮನಸ್ಸಿನಲ್ಲಿ ಈ ತರಹದ ಸುಖ ದುಃಖಗಳಾಗತ್ತೆ ಆ ಮನಸ್ಸೂ ನನ್ನದಲ್ಲ ದೇಹವೂ ನನ್ನದಲ್ಲ ಇವುಗಳೆಲ್ಲವನ್ನೂ ಬಿಟ್ಟು ನಾನು ಮುಕ್ತನಾಗುವವನಿದ್ದೇನೆ ಬಾಡಿಗೆ ಮನೆಯಿದ್ದಾಗೆ ತಾತ್ಕಾಲಿಕವಾದ ವಾಸಕ್ಕೆ ಈ ಮನೆ ನನಗಿದೆ ಈ ದೇಹ ಇದೇ ನನ್ನದಲ್ಲ ಇದಕ್ಕಾಗುವ ವಿಕಾರಗಳಿಂದ ನಾನು ಬಹಳಷ್ಟು ಲೇಪವನ್ನು ಮಾಡಿಕೊಳ್ಳಬೇಕಾಗಿಲ್ಲ ಅಂತನ್ನುವ ವಿವೇಕದಿಂದ ಹೇಗೆ ಗಾಳಿ ಇದು ಪೃಥ್ವಿಯ ಗುಣ ಗಂಧ ನನ್ನದಲ್ಲ ಅನ್ನುವ ರೀತಿಯಿಂದ ನಿರ್ಲಿಪ್ತವಾಗಿರುತ್ತೆ ಹಾಗೆ ಇದು ದೇಹದ ಗುಣ ಇದು ಮನಸ್ಸಿನ ಧರ್ಮ ನನ್ನದಲ್ಲ ಅಂತನ್ನುವ ರೀತಿಯಲ್ಲಿ ಇವನು ನಿರ್ಲಿಪ್ತನಾಗಿರಬೇಕು ಅಂತ ಹೇಳ್ತಾನೆ ಹಾಗೆ ಯೋಗಿಗಳು ಇರ್ತಾರಂತೆ ಅನ್ನೋದಕ್ಕೆ ಅವರ ಕೈ ಕತ್ತರಿಸಿದರೂ ಅವರಿಗೆ ದುಃಖ ಆಗೋದಿಲ್ಲ ಯಾಕೆಂದರೆ ಇದು ನನ್ನದಲ್ಲ ಅಂತ ಈ ಟೇಬಲ್ ಒಡೆದರೆ ಹೇಗೆ ನಮಗೆ ದುಃಖ ಆಗೋದಿಲ್ಲ ಅಷ್ಟು ನನಗೂ ಟೇಬಲ್ಲಿಗೂ ಎಷ್ಟು ವಿವೇಕವನ್ನು ನಾನು ಮಾಡಿಕೊಳ್ತೇನೆ ಅದು ಬೇರೆ ನಾನು ಬೇರೆ ನನಗೆ ಅದಕ್ಕೆ ಸಂಬಂಧವೇ ಇಲ್ಲ ಅನ್ನುವ ದೃಷ್ಟಿಯಲ್ಲಿ ಅಷ್ಟರ ಮಟ್ಟಿಗೆ ದೇಹದ ಜೊತೆಗೆ ಡಿಟ್ಯಾಚ್ಮೆಂಟ್ ಇಟ್ಟುಕೊಂಡವರು ಋಷಿಗಳು ಯೋಗಿಗಳು ಅದು ಅವಧೂತರಿಗೆ ಸಾಧ್ಯ ಅದು ಅನ್ನೋದಕ್ಕಾಗಿಯೇ ಅವರು ಹೇಳ್ತಾ ಇದ್ದಾರೆ ಆ ಮಾತನ್ನು ಅಂತರ್ಬಹಿಶ್ಚ ಸ್ಥಿರ ಜಂಗಮೇಶು ಬ್ರಹ್ಮಾತ್ಮ ಭಾವೇನ ಸಮನ್ವಯೇನ ವ್ಯಾಪ್ತಿಯವ್ಯವಚ್ಛೇದಸಂಗಮಾತ್ಮನೋ ಮುನಿರ್ನಭೋವದ್ವಿತಸ ಭಾವಯೇ ಆಕಾಶವನ್ನು ನೋಡಿ ನಾನೇನು ಕಲತೆ ಅಂತ ಹೇಳುತ್ತಾರೆ ಅದಕ್ಕೆ ಆಕಾಶ ಇದು ಒಳಗು ಹೊರಗು ಎಲ್ಲ ಕಡೆಗೂ ವ್ಯಾಪ್ತವಾಗಿದೆ ಆಕಾಶ ಸ್ಥಿರ ಜಂಗಮ ಸ್ಥಿರವಾದಂತಹ ವೃಕ್ಷಾದಿಗಳು ಪರ್ವತಾದಿಗಳು ಜಂಗಮವಾದ ಪಶು ಪಕ್ಷಿ ಪ್ರಾಣಿ ಮಾನವ ಎಲ್ಲರಲ್ಲಿಯೂ ಆಕಾಶ ಒಳಗೂ ಇದೆ ಹೊರಗೂ ಇದೆ ಎಲ್ಲ ಕಡೆಗೂ ವ್ಯಾಪ್ತವಾಗಿದೆ ಆಕಾಶ ಇಲ್ಲದ ಸ್ಥಳವಿಲ್ಲ ಮೊನ್ನೆ ಬಂದಿತ್ತು ಸ್ಪೇಸ್ ಇಲ್ಲದೇ ಇರುವ ಸ್ಪೇಸ್ ಅನ್ನುವುದು ವ್ಯಾಹತವಾದ ಮಾತು ಆ ಮಾತಿನೊಳಗೆ ಕಾಂಟ್ರಡಿಕ್ಷನ್ ಇದೆ ಸ್ಪೇಸ್ ಇಲ್ಲದೆ ಇರುವ ಸ್ಪೇಸ್ ಅಂತಿರಲಿಕ್ಕೆ ಸಾಧ್ಯ ಇಲ್ಲ ಅದು ಎಲ್ಲ ಕಡೆಗೆ ಇದ್ದದ್ದು ಅಲ್ಲ ಇಲ್ಲಿ ಹೊರಗೆಲ್ಲ ಸ್ಪೇಸ್ ಇದೆ ನನ್ನ ಒಳಗೆ ಅಲ್ಲಿದೆ ನಿನ್ನೊಳಗೆ ಸ್ಪೇಸ್ ಇಲ್ಲ ಅಂದರೆ ಮತ್ತು ಹಾರ್ಟಲ್ಲಿರಬೇಕು ಲಂಗ್ಸಲ್ಲಿರಬೇಕು ಕಿಡ್ನಿಯಲ್ಲಿರಬೇಕು ಲಿವರಲ್ಲಿರಬೇಕು ನನ್ನ ಮಾಂಸ ಇಲ್ಲಿ ರಕ್ತ ಇಲ್ಲಿ ಅಲ್ಲ ಒಳಗೆ ಸ್ಥಳ ಇದೆ ಅಲ್ಲಿದೆ ಹಾ ಸ್ಥಳ ಇದೆ ಅಂದರೆ ಮತ್ತೆ ಅದೇ ಸ್ಪೇಸು ದೇಹದೊಳಗೆ ಸ್ಪೇಸ್ ಇದೆ ಸ್ಪೇಸಿನೊಳಗೆ ಇವುಗಳೆಲ್ಲ ಇದೆ ಇಷ್ಟಕ್ಕೆ ಮುಗಿಯಲಿಲ್ಲ ಒಂದು ನೀವು ಅತೀ ಸೂಕ್ಷ್ಮವಾದ ಒಂದು ಸಣ್ಣ ಸೆಲ್ ತೊಂಡ್ರು ಸೆಲ್ಲಿನೊಳಗೂ ಮತ್ತೆ ಸ್ಪೇಸ್ ಇದೆ ಹೀಗಾಗಿ ಹೇಗೆ ಆಕಾಶ ಎಲ್ಲದರ ಒಳಗೆ ಹೊರಗೆ ಇದೆ ಹಾಗೆ ಪರಮಾತ್ಮ ಇದ್ದಾನೆ ಅಂತ ತಿಳಿಯಬೇಕು ಆಕಾಶವನ್ನು ನೋಡಿ ನಾನು ಕಲಿತದ್ದೇನು ಆಕಾಶವತ್ ಸರ್ವಗತಶ್ಚ ನಿತ್ಯ ಆಕಾಶ ಹೇಗೆ ಎಲ್ಲ ವಸ್ತುಗಳ ಒಳಹರದಲ್ಲಿ ವ್ಯಾಪ್ತವಾಗಿದೆ ಹಾಗೆ ಭಗವಂತ ಇದ್ದಾನೆ ಅಂತ ನಾನು ತಿಳಿದೆ ಅದಕ್ಕೆ ಹೇಳ್ತಾರೆ ವಿತತಸ್ಯ ಆತ್ಮನಃ ಸ್ಥಿರಜಂಗಮೇಶು ಅಂತಹ ಬಹಿಶ್ಚ ಬ್ರಹ್ಮಾತ್ಮಭಾವೇನ ಸಮನ್ವಯ ವ್ಯಾಪ್ತಿಯ ಅವ್ಯವಚ್ಛೇದ್ ಅಸಂಗಂ ನಭೋವತ್ ಮುನಿ ಭಾವಯೇತ್ ಮುನಿ ಮನನಶೀಲನಾದಂತಹ ವ್ಯಕ್ತಿ ಆಲೋಚನೆ ಮಾಡುವಂತಹ ಪ್ರವೃತ್ತಿ ಇರುವ ವ್ಯಕ್ತಿ ಹೀಗೆ ಚಿಂತನೆ ಮಾಡಬೇಕು ಏನಂತ ಆಕಾಶ ನೋಡಿ ಹೇಗಿದೆ ಎಲ್ಲದರ ಒಳಗೆ ಹೊರಗೆ ಹಾಗೆ ಸ್ಥಿರಜಂಗಮಗಳಲ್ಲಿ ವಿತತಸೆ ಆತ್ಮನಃ ಸರ್ವತ್ರ ವ್ಯಾಪ್ತನಾದಂತಹ ಭಗವಂತನೂ ಕೂಡ ಬ್ರಹ್ಮಾತ್ಮ ಭಾವೇನ ಸಮನ್ವಯೇನ ಬ್ರಹ್ಮನಾಗಿಯೂ ಇದ್ದಾನೆ ಆತ್ಮನಾಗಿಯೂ ಇದ್ದಾನೆ ಸಂಬಂಧ ಸಮನ್ವಯ ಅಂದರೆ ಸಂಬಂಧ ಬ್ರಹ್ಮನಾಗಿಯೂ ಸಂಬಂಧವನ್ನು ಪಡೆದಿದ್ದಾನೆ ಆತ್ಮನಾಗಿಯೂ ಸಂಬಂಧವನ್ನು ಪಡೆದಿದ್ದಾನೆ ಈ ಸ್ಥಿರಜಂಗಮ ಪದಾರ್ಥಗಳಲ್ಲಿ ಹೀಗೆ ಅವನು ವ್ಯಾಪ್ತನಾಗಿದ್ದಾನೆ ಆ ವ್ಯಾಪ್ತಿಗೆ ವ್ಯವಚ್ಛೇದ ಇಲ್ಲ ಪರಿಮಿತಿ ಇಲ್ಲ ಅವ್ಯವಚ್ಛೇದ ಸಮನ್ವಯ ವ್ಯಾಪ್ತಿ ಅವ್ಯವಚ್ಛೇದ ಮೂರು ಶಬ್ದಗಳಿದೆ ಸಂಬಂಧ ವ್ಯಾಪ್ತಿ ಅದಕ್ಕೆ ಪರಿಮಿತಿ ಇಲ್ಲ ಈ ಮೂರು ಅಂಶಗಳನ್ನು ಆ ಮೂರು ಶಬ್ದಗಳಿಂದ ತಿಳಿಯಬೇಕು ಬ್ರಹ್ಮನಾಗಿ ಅಂದರೆ ಎಲ್ಲ ಕಡೆಗೆ ತುಂಬಿಕೊಂಡು ಇಡೀ ಜಗತ್ತನ್ನು ತುಂಬಿಕೊಂಡು ದೇವರಿದ್ದಾನೆ ಆತ್ಮನಾಗಿ ಅಂದರೆ ಆತ್ಮನಾಗಿ ಅಂತರ್ಯಾಮಿಯಾಗಿಯೂ ಎಲ್ಲ ಪದಾರ್ಥಗಳ ಸಮನ್ವಯವನ್ನು ಸಂಬಂಧವನ್ನು ಮಾಡಿಕೊಂಡಿದ್ದಾನೆ ಬ್ರಹ್ಮನಾಗಿ ಇಡಿಯಾದ ವಿಶ್ವದ ಸಂಬಂಧವನ್ನೂ ಮಾಡಿಕೊಂಡಿದ್ದಾನೆ ಈ ರೀತಿಯ ವ್ಯಾಪ್ತಿಯಿಂದ ಅವನು ಇದ್ದಾನೆ ಆದರೆ ಆ ವ್ಯಾಪ್ತಿಗೆ ಒಂದು ಹಂತದಲ್ಲಿ ಪರಿಚ್ಛೇದ ಇದೆ ಪರಿಮಿತಿ ಇದೆ ಮುಕ್ತಾಯವಿದೆ ಅಂತ ಮಾತ್ರ ತಿಳಿಯಬೇಡಿ ಅವ್ಯವಚ್ಛೇದ ಇದೆ ಹೇಗೆ ನಭೋವತ್ ಎಲ್ಲದಕ್ಕೂ ಆಕಾಶನೇ ದೃಷ್ಟಾಂತ ಆಕಾಶವು ಒಳಗೂ ಇದೆ ಹೊರಗೂ ಇದೆ ಆದರೆ ಅದಕ್ಕೆ ಪರಿಮಿತಿ ಇಲ್ಲ ಈ ವ್ಯಾಪ್ತಿ ಅನಂತವಾಗಿ ಆಕಾಶಕ್ಕಿದೆ ಇವನಿಗೂ ಅನಂತವಾಗಿದೆ ಈ ವ್ಯಾಪ್ತಿ ಭಗವಂತನಿಗೆ ಇದೆ ಅನ್ನೋದು ನಿಮಗೆ ಹೇಗೆ ಗೊತ್ತಾಯಿತು ಅದಕ್ಕೂ ಅದೇ ಉತ್ತರ ಸಮನ್ವಯಏನ ಸಕಲ ವೇದಶಾಸ್ತ್ರಗಳ ತಾತ್ಪರ್ಯವನ್ನು ನಾವು ಆಲೋಚನೆ ಮಾಡಲಾಗಿ ಪರಮಾತ್ಮನ ಗುಣಪೂರ್ಣತ್ವ ಸರ್ವ ದೇಶಗಳಲ್ಲಿ ವ್ಯಾಪ್ತಿ ಸರ್ವಕಾಲಗಳಲ್ಲಿ ವ್ಯಾಪ್ತಿ ಇದೆ ಅನ್ನುವುದು ನಿರ್ಣೀತವಾಗಿದೆ ಆದ್ದರಿಂದ ಈ ತತ್ವವನ್ನು ನಾವು ಶಾಸ್ತ್ರಗಳ ಆಧಾರದ ಮೇಲೆ ತಿಳಿಯಬಹುದು ಸಮನ್ವಯ ಶಬ್ದಕ್ಕೆ ಎರಡರ್ಥ ಒಂದು ಎಲ್ಲ ಪದಾರ್ಥಗಳ ಸಂಬಂಧವಾಗಿದೆ ಅಂತ ಇನ್ನೊಂದು ಈ ತತ್ವ ಸಮನ್ವಯದಿಂದ ತಿಳಿಯಬೇಕು ಮುನಿ ಅಂತ ಸಮನ್ವಯನ ಭಾವ ಏತೆ ಎಲ್ಲ ಶಾಸ್ತ್ರಗಳನ್ನು ನಾವು ಆಲೋಚನೆ ಮಾಡಿ ಈ ಭಗವಂತನ ಅನಂತತ್ವವನ್ನು ತಿಳಿದುಕೊಳ್ಳಬೇಕು ದೇಶತಃ ಕಾಲತಃ ಗುಣತಃ ಇದಕ್ಕೆ ಪ್ರಮಾಣವನ್ನು ಆಚಾರ್ಯರು ಕೊಡ್ತಾರೆ ಜೀವಾಂತರ್ಯಾಮಕೋ ವಿಷ್ಣು ಆತ್ಮನಾಮ ಸಮೀರಿತಃ ಎಲ್ಲ ಜೀವರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ ಅವನಿಗೆ ಆತ್ಮ ಅಂತ ಹೆಸರು ತಸ ತು ಬ್ರಹ್ಮರೂಪತ್ವಾ ಬಹಿರಂತಸ್ತಥೈವಚ ಅದೇ ಪರಮಾತ್ಮ ಬ್ರಹ್ಮರೂಪನಾಗಿದ್ದಾನೆ ಹೊರಗೂ ಇದ್ದಾನೆ ಒಳಗೆ ಹೊರಗೆ ಎರಡೂ ಕಡೆಗೆ ವ್ಯಾಪ್ತನಾಗಿದ್ದಾನೆ ಭಗವಂತ ಪಶೇದಾಕಾಶವದ್ ವ್ಯಾಪ್ತಿ ಅಸಂಘತ್ವಂಚ ನಿತ್ಯಶಃ ಆಕಾಶದಂತೆ ಆ ಪರಮಾತ್ಮನ ವ್ಯಾಪ್ತಿಯನ್ನು ತಿಳಿಯಬೇಕು ಜೊತೆಗೆ ಇನ್ನೊಂದು ಅಸಂಗತ್ವಂಚ ಅಸಂಗತ್ವವನ್ನು ತಿಳಿಯಬೇಕು ಆಕಾಶದಲ್ಲಿ ಅಂತೂ ಇನ್ನೂ ಸ್ಪಷ್ಟವಾಗಿ ನಮಗೆ ಅಸಂಗತ್ವ ಗೊತ್ತಾಗ್ತಿದೆ ವಾಯುವನ್ನು ಹೇಳಿದರು ಅದಕ್ಕಿಂತಲೂ ಸ್ಪಷ್ಟವಾಗಿ ಆಕಾಶ ಆಕಾಶದಲ್ಲಿ ಯಾವ ವಸ್ತು ಬಂದರೆ ಏನಾಗೋದಿದೆ ಹೇಳಿ ಏನು ಬೇಕಾದಿರಲಿ ಮೈಲಿಗೆ ಇದೆಯಾ ಆಕಾಶಕ್ಕೆ ಹೇಳಿರಿ ಇದರ ಮೇಲೆ ಏನೋ ಹೊಲಸು ಬಿತ್ತು ಈ ಟೇಬಲ್ ಹೊಲಸಾಯ್ತು ಬಟ್ಟೆ ಹೊಲಸಾಯ್ತು ನೆಲ ಹೊಲಸಾಯ್ತು ನೀರು ಹೊಲಸಾಗ್ತದೆ ಗಾಳಿಯಲ್ಲಿ ಸ್ವಯಂ ಗಂಧ ಇರಲಿಕ್ಕಿಲ್ಲ ಆದರೂ ಗಾಳಿ ಒಂದು ಥರ ರಥದಲ್ಲಿ ಅಶುದ್ಧವಾಗ್ತದೆ ಅದು ಇರೋವರೆಗೆ ಸಂಪರ್ಕ ಇರುತ್ತದೆ ಆಕಾಶದಲ್ಲಿ ಮಾತ್ರ ಎಂಥ ವಸ್ತುವನ್ನು ನೀವು ಇದೊಂದು ಸ್ಪೇಸ್ ಅಷ್ಟೆ ಇಲ್ಲಿ ನೀನು ಬಂಗಾರ ತಂದರೂ ಅಷ್ಟೇ ಶಗಣಿ ತಂದರೂ ಅಷ್ಟೇ ಇನ್ನೇನು ಹೊಲಸು ತಂದರೂ ಅಷ್ಟೆ ತೆಗೆದ ಮೇಲೆ ಮುಗಿದೋಯ್ತಲ್ಲೇನಿಲ್ಲ ಅಲ್ಲೇನಾದರೂ ಲೇಪ ಇದೆ ಅಂದರೆ ಅದು ಗಾಳಿ ಇದೆ ಅಂತ ಇರ್ತದೆ ಸ್ವಲ್ ಅಲ್ಪ ಸ್ವಲ್ಪ ಅದು ಅದು ವಸ್ತುವನ್ನು ಹೊತ್ಕೊಂಡಿರ್ತದೆ ಆ ಪರಮಾಣುಗಳನ್ನು ಸ್ಪೇಸಿಗೆ ಏನೇನೇನೇನೂ ಲೇಪಿಲ್ಲ ಅಂತಹ ನಿರ್ಲಿಪ್ತಮವಾದ ವಸ್ತು ಅಂದರೆ ಆಕಾಶ ಆದ್ದರಿಂದ ಅಷ್ಟು ಅಸಂಗನಾಗಿದ್ದಾನೆ ಭಗವಂತ ಯಾವ ಯಾವ ಆಲೋಚನೆ ಮಾಡಿ ಆಕಾಶವನ್ನು ಹೀಗೆ ದೇವರಿದ್ದಾನೆ ಅಂತ ತಿಳ್ಕೊಳ್ಳಿ ಎಂತಹ ಕಲುಷಿತವಾದ ವಸ್ತುವಿನ ಸಂಪರ್ಕ ದೇವರಿಗಿದ್ದರೂ ಅದರ ಕಿಂಚಿತ್ತೂ ಲೇಪ ಇಲ್ಲ ಆಕಾಶದಂತೆ ನಿರ್ಲಿಪ್ತನಾಗಿದ್ದಾನೆ ಆದರೆ ಸರ್ವಾಧಾರಣ ಆಗಿದ್ದಾನೆ ಆಕಾಶದೊಳಗೆ ಇಲ್ಲದೇ ಇರೋ ವಸ್ತು ಇಲ್ಲ ಏನಿದೆ ಅದೆಲ್ಲವೂ ಆಕಾಶದೊಳಗಿದೆ ಆದರೆ ಯಾವ ಒಂದು ವಸ್ತುವಿನ ಲೇಪವೂ ಆಕಾಶಕ್ಕೆ ಇಲ್ಲ ವಿಚಿತ್ರ ಇರೋ ಒಂದೆರಡು ವಸ್ತುಗಳ ಸಂಪರ್ಕದೊಳಗೇನೇ ಭಯಂಕರ ಲೇಪ ಮಾಡಿಕೊಳ್ಳುವವರು ಉಳಿದವರಾದರೆ ಎಲ್ಲ ವಸ್ತುಗಳಿಗೆ ಆಶ್ರಯವಾದರೂ ಏನೂ ಲೇಪವಿಲ್ಲದ ವಸ್ತು ಆಕಾಶ ಇದೇ ಒಂದು ಜಾಗತಿಕವಾದ ಸತ್ಯ ಹೀಗೆ ಭಗವಂತ ಇದ್ದಾನೆ ಎಂಬುದಾಗಿ ಭಾವಿಸಿ ತಂತ್ರ ಭಾಗವತ ತೇಜೋಬನ್ನಮಯೀರ್ ಭಾವೈಹಿ ಹೇಗೆ ಅಸಂಗನಾಗಿದ್ದಾನೆ ಎನ್ನುವುದರ ವಿವರಣೆ ಮುಂದಿನ ಮಾತಿನಲ್ಲಿ ತೇಜೋಬನ್ನಮಯೀರ್ ಭಾವೈಹಿ ಮೇಘಾದ್ಯೈ ವಾಯುನ ಈರಿತೈ ನಸ್ಪೃಶ್ಯತೆ ನಭಸ್ತದ್ವತ್ ಕಾಲಸೃಷ್ಟೈ ಗುಣೈ ಪುಮಾನ್ ಹಿಂದೆ ಹೇಳಿದ್ದನ್ನೇ ವಿವರಣೆ ಮಾಡ್ತಾರೆ ಅಸಂಗತ್ವ ಹೇಗಿದೆ ಆಕಾಶಕ್ಕೆ ತೈಜಸವಾದ ಪದಾರ್ಥಗಳು ನೀರಿನಿಂದ ಮಾಡಿದ ಪದಾರ್ಥಗಳು ಅನ್ನ ಅಂದರೆ ಪೃಥ್ವಿ ಪಾರ್ಥಿವವಾದ ಅಥವಾ ನೀರಿನಿಂದ ತಯಾರಾದ ಜಲೀಯ ಶರೀರಗಳು ತೈಜಸವಾದ ವಸ್ತುಗಳು ಇಂತಹ ಅನೇಕ ವಸ್ತುಗಳಿವೆ ಮೇಘಾದಿಗಳು ನೀರಿನಿಂದ ಆದ ಮೇಘಾದಿಗಳು ಬೇಕಾದಷ್ಟು ಆಕಾಶದಲ್ಲಿ ಬರ್ತವೆ ಹೋಗ್ತವೆ ಮೇಘಗಳು ಬರ್ತದೆ ಮಿಂಚು ಬರ್ತದೆ ಗುಡುಗು ಬರ್ತದೆ ಸಿಡ್ಲು ಏನೇನೋ ಆಗ್ತದೆ ಏನಾದರೂ ಆಕಾಶದಲ್ಲಿ ಯಾವ ವಿಕಾರವಾಗುವುದಿಲ್ಲ ನಸ್ಪೃಶ್ಯತೆ ನಭಃ ತದ್ವತ ಹಾಗೇನೆ ಪರಮಾತ್ಮ ಕಾಲ ಸೃಷ್ಟೈರ್ಗುಣೈ ಪುಮಾನ್ ಕಾಲಾನುಸಾರೇಣ ಸೃಷ್ಟವಾಗಿರುವಂತಹ ನಾನಾ ವಿಧವಾದ ವಸ್ತುಗಳಿವೆ ಕಾಲಕಾಲಕ್ಕೆ ಹುಟ್ಟುವಂತಹ ವಸ್ತುಗಳು ಯಾವ ವಸ್ತುಗಳು ಹುಟ್ಟಿದರೂ ಸರಿ ಸತ್ರು ಸರಿ ದೇವರಿಗೇನು ವಿಕಾರ ಆಗುತ್ತದೆ ಅಸಂಗನಾಗಿದ್ದಾನೆ ಹೀಗೂ ಅರ್ಥ ಮಾಡ್ಬೋದು ಕಾ ಆ ಕಾಲದಲ್ಲಿ ಹುಟ್ಟುವ ಪದಾರ್ಥಗಳು ಆ ಹುಟ್ಟುವ ಪದಾರ್ಥಗಳಿಂದ ದೇವರಿಗೆ ಲೇಪ ಇಲ್ಲ ಅಂದರೆ ಯಾರು ಹುಟ್ಟಿದರೂ ದೇವರಿಗೆ ವೃದ್ಧಿ ಇಲ್ಲ ಯಾರ ಸತ್ರೂ ಅಶೋಚ ಇಲ್ಲ ಅಂತ ಅರ್ಥ ನಮ್ಮಲ್ಲಿ ಒಬ್ಬರಿದ್ದರು ಈಗೂ ಇದ್ದಾರೆ ಅವರು ಇಲ್ಲೇ ಇದ್ದಾರೆ ಅವರು ಹೆಸರು ಹೇಳೋದಿಲ್ಲ ಅವರು ಯಾಕಪ್ಪ ಸ್ನಾನ ಮಾಡ್ರಿ ಬೇಗ ಬೇಗ ಪೂಜಾ ಮುಗಿಸ್ಕೊಂಡು ಬರ್ರಿ ಪಾಠಕ್ಕೆ ಅಂದ್ರೆ ಇವತ್ತೇನು ಪೂಜೆ ಇಲ್ಲ ಅಂದರೆ ಯಾಕೆ ಪೂಜಾ ಯಾಕೆ ಮಾಡಬಾರ್ದಪ್ಪ ನಿತ್ಯವೂ ತಪ್ಪದೇ ಶಾಲಿಗ್ರಾಮ ಪೂಜೆ ಮಾಡು ಅಂದರೆ ಇಲ್ಲ ಪಕ್ಕದ ಮನೆಯಲ್ಲಿ ಯಾರೋ ಹುಟ್ಟರು ಹುಟ್ಟಿದ್ರು ಎಲ್ಲರೂ ದೇವರ ಮಕ್ಕಳಲ್ಲ ಹೀಗಾಗಿ ದೇವರಿಗೆ ಆಶಾ ವೃದ್ಧಿ ಬಂದಿದೆ ಅದಕ್ಕೆ ಪೂಜೆ ಮಾಡೋದಿಲ್ಲ ಇಂಥ ಜನ ಇರ್ತಾರೆ ಅವರು ಯಾರು ಅಂತ ಹೇಳೋದಿಲ್ಲ ಇರಲಿ ಸ್ವಚ್ಛ ಪ್ರಕೃತಿ ತ ಸ್ನಿಗ್ಧ ಮಾಧುರ್ಯ ಮುನಿ ಪುನಃತ್ಯಗಾನ್ ಮಿತ್ರಂ ಈ ಕ್ಷಣ ಸ್ಪರ್ಶ ಕೀರ್ತನೈ ನೀರಿನಿಂದ ಕಲಿತ ಗುಣ ಏನು ಅಂತ ಹೇಳುತ್ತಾರೆ ಸ್ವಚ್ಛ ಸ್ವಚ್ಛವಾಗಿರ್ತದೆ ನೀರು ಹಾಗೆ ಮನುಷ್ಯ ತನ್ನ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಬೇಕು ಅವಧೂತ ನೋಡಿದನಂತೆ ಪ್ರಾಯ ಅವಧೂತನಿಗೆ ಇದು ಸಾಧ್ಯ ಆಯಿತು ಯಾಕೆಂದರೆ ಅವತ್ತಿನ ಕಾಲದಲ್ಲಿ ನೀರು ಶುದ್ಧ ಇತ್ತು ಈಗ ನೋಡಿದರೆ ಕಷ್ಟ ಇತ್ತು ಅವನ ಪರಿಸ್ಥಿತಿ ಸ್ವಚ್ಛ ನೀರು ಹೇಗೆ ಶುದ್ಧವಾಗಿರುತ್ತದೆ ನದಿಯ ಜಲ ಅಥವಾ ಸರೋವರದ ನೀರು ಹಾಗೆ ನಮ್ಮ ಮನಸ್ಸು ಯಾವುದೇ ಕಲ್ಮಶ ಇಲ್ಲದೆ ಕಾಮಕ್ರೋಧಾದಿಗಳಿಲ್ಲದೆ ಶುದ್ಧವಾಗಿರಬೇಕು ಅಂತ ನಾನು ನೀರಿನಿಂದ ಕಲಿತೆ ಕಲಿತೆ ಅಂದರೆ ಸುಮ್ಮನೆ ಉಪನ್ಯಾಸ ಮಾಡ್ತಾ ಇಲ್ಲ ಅವನು ನಿಜವಾಗಿ ಇವುಗಳನ್ನು ಒಂದೊಂದು ಗುಣಗಳನ್ನು ಪಂಚಮಹಾಭೂತಗಳಲ್ಲಿ ಬೇರೆ ಬೇರೆ ಪದಾರ್ಥಗಳಲ್ಲಿ ಪಶುಪಕ್ಷಿಗಳಲ್ಲಿ ನೋಡಿ ಅದನ್ನು ಅಳವಡಿಸಿಕೊಂಡೇ ಬಿಟ್ಟ ಜೀವನದಲ್ಲಿ ಎಂತಹ ಮಹಾಜ್ಞಾನಿ ನೋಡಿ ಸ್ವಚ್ಛ ಪ್ರಕೃತ ಸ್ನಿಗ್ಧ ಸ್ವಾಭಾವಿಕವಾಗಿ ನೀರಿನಲ್ಲಿ ಸ್ನೇಹ ಎಂಬ ಗುಣ ಇದೆ ಪ್ರಕೃತಿ ತಸ್ನಿಗ್ಧ ಸಾಂಸಿದ್ಧಿಕ ದ್ರವತ್ವ ಅದು ಅಂದರೆ ದ್ರವತ್ವ ಇದ್ದ ಹಾಗೆ ಸ್ನೇಹ ಆದರೆ ಆ ನೀರಿನಲ್ಲಿರುವಂತಹ ಸ್ನೇಹ ಎಂಬ ಗುಣವನ್ನು ನಾವು ಕಾರಣಾಂತರಗಳಿಂದ ಅಲ್ಲಿ ತರಬೇಕಾಗಿಲ್ಲ ಉದಾಹರಣೆಗೆ ಹೇಳಿದೆ ದ್ರವತ್ವ ಬೇರೆ ಸ್ನೇಹ ಬೇರೆ ಉದಾಹರಣೆಗೆ ಕೊಟ್ಟೆ ಸ್ವಾಭಾವಿಕವಾದ ದ್ರವತ್ವ ನೀರಿನಲ್ಲಿದೆ ಆದರೆ ಬೇರೆ ಪದಾರ್ಥಗಳಲ್ಲಿ ದ್ರವತ್ವವನ್ನು ಕಾಯಿಸಿದಾಗ ಬರ್ತದೆ ತುಪ್ಪ ಕಾಯಿಸಿದರೆ ಅದು ಅದರಲ್ಲಿ ದ್ರವತ್ವ ಬಂತು ಬೆಣ್ಣೆ ಕಾಯಿಸಿದರೆ ದ್ರವತ್ವ ಬಂತು ನೀರು ಕಾಯಿಸಿದರೆ ದ್ರವತ್ವ ಬರಬೇಕಾಗಿಲ್ಲ ಸ್ವಾಭಾವಿಕವಾಗಿದೆ ಹೇಗೋ ಹಾಗೆ ಸ್ನೇಹವು ನೀರಿನಲ್ಲಿ ಸಹಜವಾದ ಗುಣ ಹಾಗೆ ಮನುಷ್ಯನಲ್ಲಿ ಸ್ನೇಹ ಸಹಜವಾಗಿರಬೇಕು ನಿಮ್ಮನ್ನು ನೋಡಿದರೆ ಸ್ನೇಹ ಇರಬೇಕು ಎಲ್ಲರೂ ಭಗವಂತನ ಮಕ್ಕಳು ಎಲ್ಲರೂ ಸಜ್ಜನರು ಸಹಜವಾಗಿ ಸ್ನೇಹ ಇರಬೇಕು ಅವತ್ತು ಹೋಗಿದ್ವಲ್ಲ ಅಲ್ಲಿ ಅಲ್ಲಿ ಉಂಡಿ ಕೊಟ್ಟಿದ್ದ ಅದಕ್ಕೆ ಸ್ನೇಹ ಮಾಡೋದಲ್ಲ ಪ್ರಕೃತಿತಃ ಸ್ನಿಗ್ಧ ನೀರಿನಲ್ಲಿ ಸ್ನೇಹ ಹೇಗೆ ಸಹಜವಾದ ಗುಣವೋ ಹಾಗೆ ಸಹಜವಾಗಿ ಸ್ನೇಹ ಎಂಬ ಗುಣ ಇರಬೇಕೇ ಹೊರತು ಒಂದು ಉದ್ದೇಶ ಇಟ್ಟುಕೊಂಡು ಕಾರಣಾಂತರಗಳಿಂದ ಇರಬಾರದು ಇದರರ್ಥ ಕಾರಣಾಂತರ ಇದ್ದರೂ ಮಾಡದೆ ಇರಬೇಕು ಅಂತ ಅರ್ಥ ಅಲ್ಲ ಸಹಜವಾಗಿ ಇದ್ದಾಗ ಅದು ಸೇರ್ತದೆ ಆದರೆ ಅದಕ್ಕಾಗಿ ಮಾಡುವುದಲ್ಲ ಮಾಧುರ್ಯ ನೋಡಿ ಶಬ್ದಸಾಮ್ಯ ಇಲ್ಲಿಯೂ ಕೂಡ ಅರ್ಥಸಾಮ್ಯ ಇಲ್ಲ ನೀರಿನಲ್ಲಿ ಮಾಧುರ್ಯ ಇದೆ ಮಾಧುರ್ಯ ಇದೆ ಅಂತ ನೋಡಿದ ಅವಧೂತ ಎಷ್ಟು ಸಿಹಿಯಾಗಿದೆ ನೀರು ಸರಿ ಹಾಗಾದರೆ ನಾನೂ ಮಧುರನಾಗಿರಬೇಕು ಅಂತ ಮಧುರನಾಗಿರಬೇಕು ಅಂದರೆ ಡಯಾಬಿಟಿಸ್ ತಂದ್ಕೋಬೇಕು ಅಂತ ಅರ್ಥ ಅಲ್ಲ ಹಾಗಾದರೆ ಅದು ಸಿಹಿಯಾಗಿದೆ ಅಂತ ನಾನೂ ಸಿಹಿಯಾಗಬೇಕು ಅಂತ ತಾತ್ಪರ್ಯ ಅಲ್ಲ ಮಾಧುರ್ಯ ಅನ್ನೋ ಶಬ್ದಕ್ಕೆ ಆಚಾರ್ಯರ ಅರ್ಥ ಹಾಗೇನಾದರೂ ಅಬದ್ಧ ಅರ್ಥ ಮಾಡ್ಕೊಳ್ಬೇಡಿ ನಾನೂ ಸಿಹಿಯಾಗಿರಬೇಕು ಅಂತ ಮಾಧುರ್ಯ ಇರಬೇಕು ಅಂದರೆ ಮಧುನಾಮ ಸುಖಂ ವಿದ್ಯಾನ್ ಮಾಧುರ್ಯಂ ಸುಖಹೇತುತ ಸಿಹಿ ಸಿಹಿ ಏನಾಗತ್ತೆ ಸಿಹಿ ಇದು ಮಧುರ ರಸ ಅಂತ ಅದಕ್ಕೆ ಹೆಸರು ಸಿಹಿ ಇದು ಮಧುರ ರಸ ಅಂದರೆ ಏನು ಸಿಹಿ ತಿನ್ನೋದರಿಂದ ನಮಗೆ ಸುಖ ಆಗತ್ತೆ ಮಧು ಅಂದರೆ ಸುಖ ಮಧುರ ಮಧು ರಾತಿ ಇತಿ ಮಧುರ ಮಧು ಸುಖಂ ರಾತಿ ದಾತಿ ಇತಿ ಮಧುರ ಅಂದರೆ ಸುಖ ಅಂತ ಹಾಗಾದರೆ ಅಲ್ಲ ಸಿಹಿ ಸಿಹಿ ರಸಕ್ಕೆ ಮಧುರ ರಸ ಅಂತ ಕರೆಯೋದೆ ಅದನ್ನು ತಿನ್ನೋದರಿಂದ ನಮಗೆ ಸುಖವಾಗತ್ತೆ ಅನ್ನೋದಕ್ಕೆ ಮಧು ಸುಖಂ ರಾತಿ ದಾತಿ ಅಥವಾ ದಾತಿ ಇತಿ ಮಧುರ ಸುಖವನ್ನು ನಮಗೆ ನೀಡುತ್ತದೆ ಅನ್ನೋದಕ್ಕಾಗಿ ಅದನ್ನು ಮಧುರ ಅಂತ ಕರೆದಿದ್ದಾರೆ ಆ ಮಧುರ ಎಂಬ ರಸ ನೀರಿನಲ್ಲಿದೆ ನಾನು ಹೇಗಿರಬೇಕು ನಾನು ಹಾಗೆ ಇರಬೇಕು ಅಂದರೆ ನನ್ನಿಂದ ನಾಲ್ಕು ಜನರಿಗೆ ಸುಖವಾಗಬೇಕು ಅದನ್ನು ಕುಡಿದಾಗ ಸಿಹಿ ರಸವನ್ನು ಸೇವಿಸಿದಾಗ ಸುಖವಾಗುವಂತೆ ನನ್ನ ಜೊತೆಗೆ ಮಾತಾಡಿಸಿದರೆ ನನ್ನ ಜೊತೆಗೆ ಕುಳಿತರೆ ಯಾವುದೇ ರೀತಿಯ ನನ್ನ ಸಂಪರ್ಕದಲ್ಲಿ ಬಂದಾಗ ಜನರಿಗೆ ಸುಖ ಆಗಬೇಕು ಯಾಕಪ್ಪ ಇವ್ರ ಜೊತೆಗೆ ಮಾತಾಡಿಸಿದೆ ಅಂತ ಅನಿಸಿರಬಾರ್ದು ಆ ರೀತಿ ಇನ್ನೊಬ್ಬರಿಗೆ ಸುಖ ಆಗುವ ರೀತಿಯಲ್ಲಿ ನನ್ನ ವರ್ತನೆ ಇರಬೇಕು ಅಂತ ನಾನು ಕಲಿತೆ ಶ್ರೀಮದಾಚಾರ್ಯರ ವ್ಯಾಖ್ಯಾನ ಎಷ್ಟು ಅವಶ್ಯಕ ನೋಡಿ ಇಲ್ಲ ಅಲ್ಲಿ ಸಿಹಿ ಇದ್ದ ಹಾಗೆ ನನ್ನಲ್ಲಿಯೂ ಸಿಹಿ ಇರಬೇಕು ಏನು ಸಿಹಿ ಇರಬೇಕು ವಿದ್ಯಾನ್ ಮಾಧುರ್ಯಂ ಸುಖಹೇತುತ ಅಥವಾ ಸುಖೇರತಿರ್ವಾ ಸಂಪ್ರೋಕ್ತ ಶಬ್ದತತ್ವ ವಿಚಕ್ಷಣೈ ಇನ್ನೊಂದು ಶಾಬ್ದಿಕವಾದ ಅರ್ಥ ಇದು ಆ ಜಲದಲ್ಲಿ ಉಪಪನ್ನವಾಗೋದಿಲ್ಲ ಶಾಬ್ಕವಾಗಿ ಸಾಮ್ಯ ಸುಖದಲ್ಲಿ ರತಿ ಮಧುನಿ ರತಿ ಮಧುರ ಮಾಧುರ್ಯಂ ಮಧು ಮಧುನಿ ರಮತೆ ಇ ಮಧುರ ಮಧುರಸ್ಯ ಭಾವ ಮಾಧುರ್ಯಂ ಅಂದರೆ ಮಧುನಿ ರತಿ ಸುಖದಲ್ಲಿ ಇರುವ ಆಸಕ್ತಿ ಇದು ಮಾಧುರ್ಯ ಸುಖ ಅಂದರೆ ಬ್ರಹ್ಮ ಆನಂದವೋ ಆ ಆನಂದೋ ಬ್ರಹ್ಮೇ ದಿವ್ಯಜಾನ ಆನಂದರೂಪರಾಗಿರುವಂತಹ ಬ್ರಹ್ಮ ಇದ್ದಾನಲ್ಲ ಅವನು ಸುಖ ಅಂತಹ ಸುಖನಾದ ಪರಮಾತ್ಮನಲ್ಲಿ ವಿಶೇಷವಾಗಿ ಆಸಕ್ತನಾಗಿ ನಾನಿರಬೇಕು ಎಂಬುದಾಗಿ ತಿಳಿದೆ ಹೀಗೂ ಅರ್ಥ ಮಾಡಬಹುದು ಶಬ್ದಸಾಮ್ಯದ ಜೊತೆಗೆ ಶಬ್ದಸಾಮ್ಯ ಸಾಕು ಹೊಂದಿದ್ದಾರೆ ವ್ಯಾಖ್ಯಾನಕಾರರು ಅರ್ಥದಲ್ಲಿ ಹೇಳೋದಾದರೆ ಹೇಗೆ ಎಂದಿಗೂ ದೇವರನ್ನು ಬಿಟ್ಟಿರೋದಿಲ್ಲ ನೀರು ಅಲ್ವಾ ಯಾವಾಗಲೂ ನೀರಿನಲ್ಲೇ ದೇವರಿರ್ತಾನೆ ಹೀಗಾಗಿ ದೇವರನ್ನು ಯಾವಾಗಲೂ ತನ್ನೊಳಗೆ ಇಟ್ಟುಕೊಂಡು ಭಗವಂತನಲ್ಲಿಯೇ ಆಸಕ್ತವಾದಂತೆ ಹೇಗೆ ನೀರಿದೆ ನಾರಾಯಣತಾನೆ ಅವನು ಹಾಗೆ ನನ್ನೊಳಗೆ ಯಾವಾಗಲೂ ದೇವರನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡುತ್ತಾ ದೇವರಲ್ಲಿಯೇ ಆಸಕ್ತನಾಗಿ ನಾನೂ ಇರಬೇಕು ಅಂತ ಹೇಳಿದರೆ ಅರ್ಥದಲ್ಲಿಯೂ ಸಾಮ್ಯ ಬರ್ತದೆ ಬರೀ ಶಬ್ದದಲ್ಲಿ ಅಲ್ಲ ನೀರಿನಲ್ಲಿ ದೇವರು ನನ್ನಲ್ಲಿ ದೇವರು ಮಾಧುರ್ಯಂ ಮಾಧುರ್ಯ ತೀರ್ಥವನ್ ರಣಾಮ್ ತೀರ್ಥ ಅಂದರೆ ನೀರು ನೀರಿನಲ್ಲಿ ಹೇಗೆ ಸ್ವಚ್ಛತೆ ಸ್ನೇಹ ಮಾಧುರ್ಯ ಇದೆ ಹಾಗೆ ನಮ್ಮಲ್ಲಿಯೂ ಇರಬೇಕು ಮುನಿಹ್ ಪುನಾತ್ಯಘಾನ್ ಮಿತ್ರಂ ಈ ಕ್ಷಣಸ್ಪರ್ಶನ ಕೀರ್ತನೈ ಮುನಿ ಪವಿತ್ರರನ್ನಾಗಿ ಮಾಡ್ತಾನೆ ಯಾರನ್ನ ತನ್ನ ಮಿತ್ರರನ್ನ ನೋಡಿದರೆ ಪವಿತ್ರ ಮಾಡ್ತಾನಂತೆ ಮಾತಾಡಿಸಿದರೆ ಸರಿ ಮುಟ್ಟಿದರೆ ಸರಿ ಏನು ಅದ್ಭುತವಾದ ಇವೆಲ್ಲ ಮಹಿಮೆಗಳು ಜ್ಞಾನಿಗಳ ಮಹಿಮೆಯನ್ನು ಹೇಳ್ತಾರೆ ಹಾಗಿರಬೇಕು ಅಂತೂ ತಾನು ಕಲಿತನಂತೆ ಅಂದ್ರೆ ಹಾಗಿರಬೇಕು ಅಂದ್ರೆ ಏನು ತಾನೇ ತಿಳ್ಕೊಂಡ್ಬಿಡೋದಲ್ಲ ಸುಮ್ಮನೆ ಆ್ಯಕ್ ತಿಳ್ಕೋತಾರೆ ಕೆಲವು ಅಲ್ಲ ನಾವಿಷ್ಟೆಲ್ಲ ಮತ್ತು ನಿಮಗೆ ಉಪಕಾರ ಮಾಡಿದ್ವಿ ನೀವು ಕಷ್ಟದಲ್ಲಿದ್ದಾಗ ನೀವು ನನಗೇನು ಮಾಡಿದ್ರಿ ನೋಡ್ತಾ ಇದ್ದೀನಲ್ಲ ನಿಮ್ಮನ್ನು ನಾನು ನೋಡೋದೇ ಒಂದು ಅನುಗ್ರಹ ಅಂತ ತಿಳ್ಕೊಳ್ರಿ ಮುಗಿದೋಯ್ತು ಅಷ್ಟೆ ಬಾಣಭಟ್ಟ ಹೇಳ್ತಾನೆ ಕಾದಂಬರಿಯಲ್ಲಿ ತಾನು ನೋಡೋದೇ ಒಂದು ಅನುಗ್ರಹ ಅಂತ ಭಾವಿಸ್ತಾನಂತೆ ಮನುಷ್ಯ ದೇವರು ನೋಡಿದರೆ ಸರಿ ಬಹಳ ದೊಡ್ಡವರು ಜ್ಞಾನಿಗಳು ನೋಡಿದರೆ ಸರಿ ಸುಮ್ಮ ಸುಮ್ಮನೆ ತಾನು ನೋಡೋದೇ ಒಂದು ಅನುಗ್ರಹ ಅಂತ ಭಾವಿಸುವ ಮಟ್ಟದಲ್ಲಿ ಮನುಷ್ಯನಿಗೆ ಶ್ರೀಮಂತಿಕೆ ಬಂದಾಗ ಹಾಗೆ ಅನಿಸ್ತದೆ ಅಂತ ಬಾಣಭಟ್ಟ ಹೇಳ್ತಾನೆ ಹಾಗೆ ಇರಬಾರದು ತಾನು ಆ ಮಟ್ಟವನ್ನು ಮುಟ್ಟಬೇಕು ಅಂತ ತಿಳಿದುಕೊಂಡ ನಾನು ಮುಟ್ಟೋದರಿಂದ ನಾನು ಮಾತಾಡಿಸೋದರಿಂದ ನಾನು ನೋಡೋದರಿಂದ ಸಜ್ಜನರಿಗೆ ಪಾವಿತ್ರ್ಯ ಬರಬೇಕಾಗಿದ್ದರೆ ಆ ತಪಸ್ಸು ನನ್ನಲ್ಲಿ ಬೆಳೆಯಬೇಕು ಇದನ್ನು ನಾನು ಕಲಿತೆ ಯಾವುದರಿಂದ ನೀರಿನಿಂದ ಅಲ್ಲ ನೀರಿಗೆ ಇದಕ್ಕೇನು ಸಂಬಂಧ ಅಂದರೆ ಹೌದು ನೀರನ್ನು ನೋಡಿದರೆ ನಾವು ಪವಿತ್ರರಾಗ್ತೇವೆ ಅಂಬತ್ವದರ್ಶನನ್ಮುಕ್ತಿ ನಜಾನೇ ಸ್ನಾನಜಂಫಲಂ ಅಂತ ಗಂಗಾ ನದಿ ದರ್ಶನ ಮಾಡಿದರೆ ಸಾಕು ನಮಗೆ ಪಾವಿತ್ರೆ ಬರ್ತದೆ ನಮ್ಮ ಪಾಪಗಳ ಪರಿಹಾರ ಆಗ್ತದೆ ತನ್ನ ದರ್ಶನದಿಂದಲೇ ಜಗತ್ತನ್ನು ಪವಿತ್ರ ಮಾಡ್ತಾಡರಲ್ಲ ಈ ಗಂಗಾ ಯಮುನಾ ಸರಸ್ವತಿ ಇತ್ಯಾದಿ ನದಿಗಳು ಆಯೋಗ್ಯತೆ ನಮ್ಮದಲ್ಲ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ನಮ್ಮನ್ನು ನೋಡಿದರೆ ಜನರ ಪಾಪ ಕಳೆದಿರಬೇಕು ಅಷ್ಟು ತಪಸ್ಸು ಅಷ್ಟು ಸಾಧನೆ ಅಷ್ಟು ಉಪಾಸನೆಯನ್ನು ನಾವು ಮಾಡಿರಬೇಕು ಅಂತ ನಾನು ಕಲಿತೆ ಅದರಂತೆ ಸ್ಪರ್ಶ ಸ್ನಾನ ಮಾಡಿದರಂತೂ ಸರಿಯೇ ಸರಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಎಲ್ಲ ಪಾಪಗಳ ಪರಿಹಾರವಾಗ್ತದೆ ಇನ್ನೂಯೋ ಇನ್ನೊಂದು ಯಾವುದು ಕೀರ್ತನ ಗಂಗಾ ಗಂಗೆತೆಯೋ ಬ್ರೂಯಾತ್ ಯೋಜನಾ ಶತೈರಪಿ ಮುಚ್ಚಿದೆ ಸರ್ವ ಪಾಪಿಭ್ಯ ವಿಷ್ಣು ಗಂಗೆಯ ಹೆಸರನ್ನು ಹೇಳಿದರೆ ಗಂಗೆಯ ದರ್ಶನ ಮಾಡಿದರೆ ಗಂಗೆಯಲ್ಲಿ ಮುಳುಗಿದರೆ ಯಾವ ರೀತಿಯಿಂದಲೂ ಪಾಪಗಳನ್ನು ಪರಿಹಾರ ಮಾಡುವಂತೆ ನಮ್ಮನ್ನು ನೋಡಿದರೆ ನಮ್ಮ ಜೊತೆಗೆ ಮಾತನಾಡಿದರೆ ಅಥವಾ ನಮ್ಮ ಸ್ಪರ್ಶ ಮಾಡಿದರೂ ನಮ್ಮ ಪಾಪಗಳನ್ನು ಕಳೆದುಕೊಳ್ಳಬೇಕು ಜನ ಆ ಮಟ್ಟವನ್ನು ನಾವು ಪಡೆಯಬೇಕು ಆ ತರಹದ ಶುದ್ಧಿಯನ್ನು ಸಿದ್ಧಿಯನ್ನು ಸಮೃದ್ಧಿಯನ್ನು ನಮ್ಮಲ್ಲಿ ಪಡೆದುಕೊಳ್ಳಬೇಕು ಅಂತ ನಾನು ನೀರನ್ನು ನೋಡಿ ಕಲಿತೆ ತಾತ್ಪರ್ಯ ತೇಜಸ್ವಿ ತಪಸಾ ದುರ್ಧರ್ಷೋ ದೂರಭಾಜನಃ ಸರ್ವಭಕ್ಷೋಪುಕ್ತಾತ್ಮ ನಾದ ಪಾಪಮಗ್ನಿಮತ್ ಇದಾದ ಮೇಲೆ ಅಗ್ನಿಯನ್ನ ನೋಡಿ ನಾನು ಕಲತದ್ದೇನು ತೇಜಸ್ವಿ ಅಗ್ನಿಯಲ್ಲಿರುವುದು ತೇಜಸ್ ಆ ತರಹದ ತೇಜಸ್ಸನ್ನು ನಾವು ಪಡೆದುಕೊಳ್ಳಬೇಕು ಅಂತ ಜ್ಞಾನವನ್ನು ಪಡೆದುಕೊಳ್ಳಬೇಕು ತಪಸ್ಸು ತಾಪವನ್ನ ಕೊಡುವ ಶಕ್ತಿ ಅಗ್ನಿಯಲ್ಲಿದೆ ಅದೇ ರೀತಿಯಾಗಿ ತಪ್ಪು ಮಾಡಿದವರಿಗೆ ಭಯ ಆಗಿರಬೇಕು ಇವನನ್ನು ನೋಡಿದರೆ ಇವನಿಂದ ತಾಪ ಸುಮ್ ಸುಮ್ಮನೆ ತಾಪ ಅಲ್ಲ ಅಪರಾಧ ಮಾಡಿದಾಗ ಪಾಪಗಳನ್ನು ಮಾಡಿದವರಿಗೆ ತಾಪ ಇವನಿಂದ ಆಗಬೇಕು ಇವನನ್ನು ನೋಡಿದರೆ ಹೆದರಬೇಕು ದೀಪ್ತಃ ವಿಶೇಷವಾಗಿರುವಂತಹ ಪ್ರಕಾಶ ಇವನಲ್ಲಿ ಇರಬೇಕು ಜ್ಞಾನ ದುರ್ಧರ್ಷ ದುರಭಾಜನ ಈ ಎರಡು ಶಬ್ದಗಳಿಗೆ ಆಚಾರ್ಯರು ಅರ್ಥ ಬರೀತಾರೆ ಅಗ್ನಿ ಯಾರೂ ಅಗ್ನಿಯನ್ನು ಸೋಲಿಸುವುದಕ್ಕೆ ಪರಾಭವಗೊಳಿಸುವುದಕ್ಕೆ ಸಾಧ್ಯ ಇಲ್ಲ ಅಗ್ನಿಯಿಂದಲೇ ಪರಾಭೂತರಾಗ್ತಾರೆ ಮುಟ್ಲಿಕ್ಕೆ ಹೆದರ್ತಾರೆ ಹಾಗಿರಬೇಕು ಮನುಷ್ಯ ದುರ್ಧರ್ಷನಾಗಿರಬೇಕು ಯಾರೂ ಅವನನ್ನು ಸುಲಭವಾಗಿ ಸೋಲಿಸೋದು ತಿರಸ್ಕಾರ ಮಾಡೋದು ಉದಾಸೀನ ಮಾಡೋದು ಆಗಬಾರದು ಹಾಗಿರಬೇಕು ಹತ್ತಿರ ಹೋಗಿ ಅವನ ಪಕ್ಕದಲ್ಲೇ ಕೂಡುದು ಅವನ ಹಾಸಿಗೆಯ ಮೇಲೆ ಅವನ ಆಸನದ ಮೇಲೆ ಕೂಡುವಂತೆ ಅವನ ಹೆಗಲ ಮೇಲೆ ಕೈ ಹಾಕಿ ಓಡಾಡುವಂತೆ ಆಗಬಾರದು ಸಾಮಾನ್ಯರು ಮಿತ್ರರು ಉತ್ತಮರು ಸರಿ ಆದರೆ ತನಗಿಂತ ಸಾಮಾನ್ಯರಾದ ವ್ಯಕ್ತಿಗಳು ಕೂಡ ಹೆಗಲ ಮೇಲೆ ಕೈ ಹಾಕಿ ಮಾತನಾಡಿಸೋ ಹಾಗೆ ಪಕ್ಕದಲ್ಲಿ ಬಂದು ಕೂಡೋ ಹಾಗೆ ಆಗಬಾರದು ಅಷ್ಟು ದೂರದಲ್ಲಿ ಕುಳಿತಿರಬೇಕು ದೂರತೆಯವ ಭಜನೀಯ ಆಚಾರ್ಯರು ತಾತ್ಪರ್ಯ ಬರೀತಾರೆ ದೂರತೆಯವ ಭಜನೀಯ ಯಾರು ದುರ್ಧರ್ಷ ದೂರ ಭಾಜನ ಎರಡು ಶಬ್ದಗಳಿದೆ ದೂರದಿಂದಲೇ ಇವನನ್ನು ಎಲ್ಲರೂ ಭಜಿಸಬೇಕು ಹತ್ತಿರದಲ್ಲಿ ಬಂದು ಕೂಡುವ ಸಾಹಸವನ್ನ ಯಾರೂ ಮಾಡಿರಬಾರದು ಜೊತೆಗೆ ಇವನ ಉಲ್ಲಂಘನೆ ಮಾಡುವಂತೆ ಇವನಿಗೆ ತಿರಸ್ಕಾರ ಮಾಡುವಂತೆ ಉದಾಸೀನ ಮಾಡುವಂತೆ ಆಗಬಾರದು ಆ ತರಹದ ಒಂದು ತೇಜಸ್ಸನ್ನು ಕಾದುಕೊಂಡಿರಬೇಕು ನಾವು ಅಗ್ನಿಯಂತೆ ಅದಕ್ಕೆ ತಕ್ಕಾಗೇ ನಿಂತಿದ್ದ ಅವನು ಎದು ದೂರ ನಿಂತಿದ್ದ ಅವಧೂ ಥರ ಹತ್ರ ಹತ್ತಿರ ಬರಲಿಕ್ಕೆ ಹೆದರಿಕೆ ಅವನೇ ಈಗ ನೀನು ನಿಂತೀಯಲ್ಲ ಹಿಂಗೆ ಎಲ್ಲರೂ ನನ್ನ ಎದುರಿಗೆ ನಿಲ್ತಾರೆ ನಾನೇನು ದೂರ ನಿಲ್ಲು ಅಂತ ಅವ್ರಿಗೆ ಹೇಳಿರೋದಿಲ್ಲ ಆ ಜ್ಞಾನ ಆ ತಪಸ್ಸು ಆ ಗಾಂಭೀರ್ಯವನ್ನು ನೋಡಿದ್ರೇ ಹತ್ರ ಹೋಗಬೇಕು ಅಂತನಿಸೋದಿಲ್ಲ ಹಾಗಿರಬೇಕು ಇದರರ್ಥ ಅದೊಂದು ವೈಯಕ್ತಿಕವಾದ ಪ್ರತಿಷ್ಠೆಯಲ್ಲ ಇದೀಗ ಹೇಳಿದ ಹಾಗೆ ಆ ವ್ಯಕ್ತಿತ್ವ ಬರಬೇಕು ಅಂದರೆ ಅಷ್ಟು ಜ್ಞಾನ ಅಷ್ಟು ತಪಸ್ಸನ್ನು ನಾನು ಗಳಿಸಿರಬೇಕು ಜೊತೆಗೆ ಇದರ ಅವಶ್ಯಕತೆ ಏನಿದೆ ಈ ತರಹದ ವ್ಯಕ್ತಿತ್ವ ಇಲ್ಲ ಸುಲಭವಾಗಿ ಇವನ ಧರ್ಷಣ ಪರಾಭವ ತಿರಸ್ಕಾರ ಆಗ್ತದೆ ಅಂದರೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಇವನ ಆಜ್ಞೆಯನ್ನು ಯಾರೂ ಕೇಳೋದಿಲ್ಲ ಅಂದರೆ ಏನು ಒಳ್ಳೆಯ ಕೆಲಸ ಮಾಡೋದು ಮಕ್ಕಳಿಗೆ ಹೇಳಬೇಕು ಶಿಷ್ಯರಿಗೆ ಹೇಳಬೇಕು ಇನ್ನನೇಕ ಜನರಿಗೆ ಹೇಳಬೇಕು ಹೇಳಿದಾಗ ಅವರು ಕೇಳದೆ ಹೋಗೋಹೋಗೋ ಅಂತಿದ್ದರೆ ಇವನಿಗೆ ನೂರಾರು ಜನರಿಂದ ಸತ್ಕಾರಗಳನ್ನು ಮಾಡಿಸ್ಲಿಕ್ಕೆ ಆಗೋದಿಲ್ಲ ಮಾಡಿಸ್ಲಿಕ್ಕೆ ಆಗಬೇಕಾದರೆ ಇವನ ಆಜ್ಞೆಯನ್ನು ಉಲ್ಲಂಘನ ಮಾಡದ ರೀತಿಯಲ್ಲಿ ತನ್ನ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡಿರಬೇಕು ತೇಜಸ್ವಿ ತಪಸಾ ದೀಪ್ತಃ ದುರ್ಧರ್ಷ ದುರಭಾಜನ ಅದಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯ ಬರೀತಾರೆ ಪರಾಭವೋ ಧರ್ಷಣ ಸ್ಯಾತ್ ಅವಜ್ಞಾನಮಥಾ ನತ್ಸು ಸದಾ ಕುರ್ಯಾತ್ ಸಹ ಶಾಸನ ಚಹ ಸೈ್ಯಾಸನಂ ನಾಡ್ಗುಣ್ಯೆ ಎಂದಿಗೂ ಪರಾಭವ ಅಂದರೆ ಧರ್ಷಣ ಧರ್ಷಣ ಅಂದರೆ ಅವನನ್ನು ಸೋಲಿಸುವುದು ತಿರಸ್ಕಾರ ಮಾಡುವುದು ಇದನ್ನು ಎಂದಿಗೂ ಸಜ್ಜನರ ವಿಷಯದಲ್ಲಿ ಮಾಡಬಾರದು ಸಹ ಶಯ್ಯಾಸನ ನಚ ಅವರ ಜೊತೆಗೆ ಮಲಗೋದು ಅವರ ಆಸನದಲ್ಲಿ ಕೂಡೋದು ಇದು ಮಾಡತಕ್ಕದ್ದಲ್ಲ ದೂರದಿಂದಲೇ ಅವರನ್ನು ಇಡಬೇಕು ಹತ್ತಿರ ಹೋಗಲಿಕ್ಕೆ ಭಯ ಆಗ್ತಿರಬೇಕು ಹಾಗಿರಬೇಕು ಅಂತ ಇತಿಷಾಡ್ಗುಣ್ಯೆ ನಮ್ಮ ಗುರುಗಳ ಜಯಂತಿ ಉತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಭಾದ್ರಪದ ಕೃಷ್ಣ ಪಂಚಮಿ ಈ ಗುಣಗಳಿಗೆ ಅವರೇ ಉದಾಹರಣೆ ಅವರಲ್ಲಿರುವಂತಹ ಜ್ಞಾನದ ಮತ್ತು ಧರ್ಮದ ವಿಷಯದಲ್ಲಿ ಅವರಿಗಿರುವಂತಹ ವಿಶಿಷ್ಟವಾದ ನಿಷ್ಠೆ ಆ ಸದಾಗ್ರಹ ಹೀಗಾಗಬೇಕು ಅಂದರೆ ಹೀಗೇ ಆಗಬೇಕು ಅಂತನ್ನುವಂತಹ ಪರಂಪರೆಯ ಬಗ್ಗೆ ಇರುವಂತಹ ದೀಕ್ಷೆ ನಿಷ್ಠೆ ಇವುಗಳಿಂದಾಗಿ ದುರ್ಧರ್ಷೋ ದೂರಭಾಜನ ಅಷ್ಟೆ ಏನಾದರೂ ಧರ್ಮದ ವಿಷಯದಲ್ಲಿ ವ್ಯತ್ಯಾಸ ಆದರೆ ಮಡಿಬೇಲಿಗೆ ಇರಬಹುದು ಆಚರಣೆಗಳಿರಬಹುದು ಈ ತರಹದ ಯಾವುದೇ ಸದಾಚಾರ ಸತ್ಸಂಪ್ರದಾಯಗಳಿಗೆ ವಿರುದ್ಧವಾಗಿ ವರ್ತನೆ ಮಾಡಿದರೆ ಹತ್ತಿರ ಹೋಗೋದಕ್ಕೆ ಜನನೇ ಹೆದರ್ತಿದ್ರು ಕಣ್ಣು ತಪ್ಪಿಸಿ ಓಡಾಡಬೇಕೆ ಹೊರತು ಕಣ್ಣೆದುರಿಗೆ ಓಡಾಡುವ ಧೈರ್ಯ ಇರುತ್ತಿರಲಿಲ್ಲ ಆ ರೀತಿಯಲ್ಲಿ ಜನಗಳನ್ನು ಇಟ್ಟುಕೊಂಡಿದ್ರು ಇದರರ್ಥ ನೀವು ಹೀಗಿರ್ರಿ ಅಂತ ಅವ್ರು ಹೇಳ್ತಾ ಇರಲಿಲ್ಲ ಅವರಿಗಿರೋ ನಿಷ್ಠೆ ಆ ತಪಸ್ಸಿನಿಂದಲೇ ಆ ದುರ್ಧರ್ಷತ್ವ ದೂರಭಾಜನತ್ವ ಅಗ್ನಿಯ ಒಂದು ವಿಶೇಷವಾದಂತಹ ಆದರ್ಶ ಅವರ ಜೀವನದಲ್ಲಿ ಇತ್ತು ಅನ್ನುವುದನ್ನು ನಾವು ಸ್ಮರಿಸಬಹುದು ಕ್ವಚಿತ್ ಛಣ್ಣ ಕ್ವಚಿತ್ ಸ್ಪಷ್ಟ ಉಪಾಸ್ಯ ಶ್ರೇಯ ಇಚ್ಛತಾಂ ಭುಂಕ್ತೆ ಸರ್ವತ್ರ ದಾತೃಣಾಂ ದಹನ್ ಪ್ರಾಗುತ್ತರಾಶುಭಂ ಅಗ್ನಿಯಿಂದ ಕಲತ ಮತ್ತೊಂದು ಗುಣವನ್ನು ಹೇಳುತ್ತಾರೆ ರಾಘವೇಂದ್ರ ಸ್ವಾಮಿಗಳವರ ಗುರುಗಳಾದ ಸುಧೀಂದ್ರತೀರ್ಥ ಶ್ರೀಪಾದಂಗಳವರು ಇದಕ್ಕೆ ವ್ಯಾಖ್ಯಾನ ಮಾಡ್ತಾ ಅಗ್ನಿಯಿಂದ ಕಲಿತ ಎರಡು ಉದಾಹರಣೆಗಳನ್ನು ಹೇಳ್ತಾರಲ್ಲ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಏನು ಅಂದರೆ ಮೇಲೆ ಹೇಳಿದ್ದು ಜನರಲ್ಲಾಗಿ ಸಾಮಾನ್ಯ ಅಗ್ನಿ ಇದು ಶ್ರೌತಾಗ್ನಿ ವಿಶೇಷವಾಗಿರುವಂತಹ ಶ್ರೌತಾಗ್ನಿ ಏನಿದೆ ಅಗ್ನಿಹೋತ್ರಾದಿಗಳನ್ನು ಮಾಡುವಾಗ ಬಳಸುವ ಯಜ್ಞಯಾಗಾದಿಗಳಿಗೆ ಉಪಯೋಗಿಸುವ ಅಗ್ನಿ ಆ ಅಗ್ನಿಯನ್ನು ಎಂದಿಗೂ ಶಾಂತ ಮಾಡಬಾರದು ಅಂತ ಅದನ್ನು ರಕ್ಷಣೆ ಮಾಡಿರ್ತಾರೆ ಯಾವಾಗಲೂ ನಿಮ್ಮೆಲ್ಲ ಅಗ್ನಿಹೋತ್ರೆಗಳನ್ನು ನೋಡಿದವರಿಗೆ ಗೊತ್ತಿರ್ತದೆ ಮನೆಯಲ್ಲಿ ಅಗ್ನಿಹೋತ್ರ ಮಾಡಿದವರು ಅದನ್ನು ಹಾಗೇ ಶಗಣಿ ಏನಂತಿರೋ ಕುಳ್ಳು ಹಾಕಿ ಅದನ್ನು ಮುಚ್ಚಿಟ್ಟಿರ್ತಾರೆ ಅದು ಮರದಿವಸದವರೆಗೆ ಹಾಗೆಯೇ ಇರ್ತದೆ ಏನಂತಾರೆ ಕೂಳ್ ಏನಂತಾರೆ ಅಂತೂ ನಿಮಗೆ ಗೊತ್ತಾಗಿದೆ ಆ ಶಗಣಿಯಿಂದ ಮಾಡಿದಂತಹ ವಸ್ತು ಆದ್ದರಿಂದ ಅದಕ್ಕೆ ಕೂಳ್ಳು ಅಂತಾರೆ ಅದನ್ನು ಒಣಗಿಸಿ ಅದನ್ನು ಹಾಕಿಟ್ಟರೆ ಮರುದಿವಸದವರೆಗೆ ಅಗ್ನಿ ಹಾಗೇ ಇರ್ತದೆ ಆ ತರಹದ ಅಗ್ನಿಯಲ್ಲಿ ಕ್ವಚಿತ್ ಛನ್ನ ಕೊಚಿತ್ ಸ್ಪಷ್ಟ ಯಜ್ಞ ಮಾಡುವಾಗ ಮೇಲಿಂದೆಲ್ಲ ತೆಗೆದು ಸ್ವಲ್ಪ ಅದನ್ನು ಗಾಳಿ ಹಾಕ್ತಾರೆ ವೇಣುಧಮನ್ಯ ಪ್ರಬೋಧ್ಯ ಆ ರೀತಿ ಮಾಡಿದಾಗ ಅದು ವ್ಯಕ್ತವಾಗ್ತದೆ ಇನ್ನುಳದ ಹೊತ್ತಿಗೆ ಅವ್ಯಕ್ತವಾಗಿರ್ತದೆ ಅಗ್ನಿ ಇದೆ ಅಂತೇ ಅನಿಸೋದಿಲ್ಲ ಅದರೊಳಗೆ ಅಗ್ನಿ ಇರ್ತದೆ ಅದು ಆರಿಸೋದೇ ಇಲ್ಲ ಅವರು ಕ್ವಚಿತ್ ಛನ್ನ ಕ್ವಚಿತ್ ಸ್ಪಷ್ಟ ಆದರೆ ಉಪಾಸ್ಯ ಶ್ರೇಯ ಇಚ್ಛತಾಂ ಸ್ವರ್ಗಾದಿಗಳನ್ನು ಸಕಾಮ ಭಕ್ತರು ನಿಷ್ಕಾಮ ಭಕ್ತರು ಮೋಕ್ಷರೂಪವಾದ ಶ್ರೇಯಸ್ಸಿಗಾಗಿ ಈ ಅಗ್ನಿಯನ್ನು ಅಗ್ನಿಂತರ್ಗತ ಹರಣಿಪತಿ ಪರಶುರಾಮನನ್ನು ಉಪಾಸನೆ ಮಾಡಬೇಕು ಭುಂಕ್ತೇ ಸರ್ವತ್ರ ದಾತೃಣಾಮ್ ಯಾವಾಗ ಹವಿಸ್ಸನ್ನು ಹಾಕ್ತಾರೆ ಪ್ರಾತಃ ಕಾಲದಲ್ಲಿ ಸಾಯಂಕಾಲದಲ್ಲಿ ಯಾವಾಗ ಯಾವಾಗ ಯಜಮಾನರು ಅಲ್ಲಿ ಆಹುತಿಗಳನ್ನು ಹಾಕ್ತಾರೋ ಆವಾಗೆಲ್ಲವನು ಅದನ್ನು ಸ್ವೀಕಾರ ಮಾಡ್ತಾನೆ ಯಾಕೆ ಹಸಿವಾಗಿದೆ ಅನ್ನೋದಕ್ಕಾಗಿಯಾ ಅಲ್ಲ ದಹನ್ ಪ್ರಾಗುತ್ತುತ್ತರ ಶುಭಂ ಯಜಮಾನನ ಪೂರ್ವೋತ್ತರ ಪಾಪಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಹಿಂದೆ ಮಾಡಿದ ಪಾಪ ಇನ್ನು ಮುಂದೆ ಮಾಡುವ ಪಾಪಗಳನ್ನು ಪರಿಹರಿಸುವುದಕ್ಕೆ ಹಿಂದೆ ಮಾಡಿದ ಪಾಪವನ್ನು ನಾಶ ಮಾಡೋದು ಮುಂದೆ ಪಾಪ ಬರದೇ ಇರೋ ಹಾಗೆ ನೋಡಿಕೊಳ್ಳಬೇಕು ಅನ್ನೋದಕ್ಕಾಗಿ ಆ ಆಹುತಿಗಳನ್ನು ಸ್ವೀಕಾರ ಮಾಡಿ ಅಗ್ನಿ ಅನುಗ್ರಹವನ್ನು ಮಾಡ್ತಾನೆ ನೋಡಿದೆ ಅಗ್ನಿಹೋತ್ರಿಗಳ ಮನೆಯಲ್ಲಿ ಅಗ್ನಿಯನ್ನು ನನಗನ್ನಿಸ್ತು ನಾವು ಹೀಗೆ ಇರಬೇಕು ಅಂತ ನಾನು ಆ ಶ್ರೌತಾಗ್ನಿಯಿಂದ ಕಲಿತೆ ಏನು ಕೆಲವೊಮ್ಮೆ ಅವ್ಯಕ್ತನಾಗಿ ಕೆಲವೊಮ್ಮೆ ಮಾತ್ರ ವ್ಯಕ್ತನಾಗಿರ್ತಾನೆ ಯಾವಾಗ ವ್ಯಕ್ತನಾಗ್ತಾನೆ ಆ ಅಧ್ವರಿಯು ಆಗ್ನಿಧ್ರ ಬಂದು ಅದನ್ನು ಹೊತ್ತಿಸ್ತಾನೆ ಯಾಕೆ ಅಗ್ನಿಧ್ರ ಬಂದು ಹೊತ್ತಿಸ್ತಾನೆ ಅಂದರೆ ಇನ್ನು ಮೇಲೆ ವೇದಮಂತ್ರ ಪುರಸ್ಸರವಾಗಿ ಅಧ್ವರಿಯು ಅಥವಾ ಯಜಮಾನ ಆಹುತಿಗಳನ್ನು ಹಾಕ್ತಾರೆ ಅನ್ನುವುದಕ್ಕೋಸ್ಕರ ಓಹೋ ಹಾಗಾದರೆ ಸಜ್ಜನರು ಬಂದಾಗ ಶ್ರದ್ಧಾವಂತರು ಬಂದಾಗ ಮಾತ್ರ ಅಗ್ನಿವ್ಯಕ್ತನಾದ ಹಾಗಾದರೆ ನಾವು ನಮ್ಮ ವ್ಯಕ್ತಿತ್ವದ ಪರಿಚಯ ವ್ಯಕ್ತಿತ್ವದ ಪ್ರಾಕಟ್ಯವನ್ನು ಯಾವಾಗ ಮಾಡಬೇಕು ಅಂದರೆ ಸಜ್ಜನರ ಮಧ್ಯದಲ್ಲಿ ಮಾಡಬೇಕು ದುರ್ಜನರ ಮಧ್ಯದಲ್ಲಿ ನಾವು ಇಲ್ಲದೇ ಇದ್ದಾಗಿರಬೇಕು ಸುಮ್ಮನೆ ಎಲ್ಲಿಯೋ ಕೂತಿರ್ಬೇಕು ಅವ್ರ ಮುಂದೆ ಏನು ಹೇಳೋದು ಅವ್ರಿಗೆ ಏನು ಅರ್ಥ ಆಗುತ್ತೆ ಅವರು ಎಲ್ಲಿ ವಿಶ್ವಾಸ ಇಡುತ್ತಾರೆ ವಿಶ್ವಾಸ ಇಲ್ಲ ಶ್ರದ್ಧೆ ಇಲ್ಲ ಅಂಥವರ ಎದುರಿನಲ್ಲಿ ನಾವು ಅವ್ಯಕ್ತರಾಗಿ ಬೂದಿ ಮುಚ್ಚದ ಕೆಂಡದ ಹಾಗೆ ನಂಪಾಡಿಗೆ ನಾವು ಇದ್ಬಿಡಬೇಕು ಸಜ್ಜನರು ಬಂದಾಗ ಮಾತ್ರ ಒಳಗಿನ ಜ್ಞಾನವನ್ನು ಹೊರಗೆ ಹಾಕೋದು ಆಗ ಮಾತ್ರ ನಾವು ಪ್ರಕಟವಾಗಿ ಬಂದು ಸಂತೋಷದಿಂದ ಓಡಾಡೋದು ಇಲ್ಲದೇ ಇದ್ದರೆ ಇಲ್ಲ ಕ್ವಚಿತ್ ಛನ್ನ ಕ್ವಚಿತ್ ಸ್ಪಷ್ಟ ಹೀಗೂ ಅರ್ಥ ಮಾಡ್ಕೊಳ್ಬೋದು ಇದನ್ನು ಯಥಾಯೋಗ್ಯ ಅನ್ವಯ ಹೀಗೆ ಅರ್ಥ ಮಾಡಬೇಕು ಅಂತ ನಾವು ಇಟ್ಟುಕೊಳ್ಳಬೇಕಾದದ್ದೆಲ್ಲ ಶ್ರೀಮದಾಚಾರ್ಯರು ಸಹಜವಾಗಿ ತಾತ್ಪರ್ಯವನ್ನು ಬರೆದಿದ್ದಾರೆ ಸು ಸುಜನ ದುರ್ಜನ ಅಂತ ವ್ಯಾಖ್ಯಾನಕಾರರು ಹೇಳಿದ್ದಾರೆ ಹೀಗೂ ಅರ್ಥ ಇಟ್ಟುಕೊಳ್ಳಬಹುದು ಬಹಳ ದೊಡ್ಡವರಿದ್ದಾಗ ನಾವು ಸ್ವಲ್ಪ ಬೂದಿ ಮುಚ್ಚದೆ ಕಂಡದಾಗೆ ಇರಬೇಕು ಅವರೆದರಿಗೆ ಬಹಳ ದೊಡ್ಡ ಸ್ಥಾನ ತೋರಿಸಬಾರದು ನಮಗಿಂತಲೂ ಚಿಕ್ಕವರಿದ್ದಾಗ ಆಗ ನಮ್ಮ ವಿಶೇಷವಾದಂತಹ ಉಪದೇಶಾದಿಗಳನ್ನು ಮಾಡಬೇಕು ಆ ವಿನಯವೂ ಮನುಷ್ಯನಲ್ಲಿರಬೇಕು ಹೀಗೂ ಇದರ ಅರ್ಥವನ್ನು ತೆಗೆದುಕೊಳ್ಳಬಹುದು ಯಾದವಾರ್ಯರ ಕಥೆಯನ್ನು ಕೇಳುತ್ತೇವೆ ರಾಘವೇಂದ್ರ ಸ್ವಾಮಿಗಳವರು ಸುಧಾಮಂಗಳ ಮಾಡಿದರಂತೆ ಸುಧಾಮಂಗಳ ಆಯಿತು ರಾಘವೇಂದ್ರ ಸ್ವಾಮಿಗಳಂತಹ ಮಹಾಜ್ಞಾನಿಗಳು ಸುಧಾಮಂಗಳ ಮಾಡಿದರೆ ಕೇಳಬೇಕೆ ಅತ್ಯದ್ಭುತವಾದ ರೀತಿಯಲ್ಲಿ ಶ್ರೀಮನ್ಯಾಯ ಸುಧಾ ಗ್ರಂಥದ ಎಲ್ಲ ವಿಷಯಗಳನ್ನು ಪ್ರಮೇಯಗಳನ್ನು ಪುಂಖಾನುಪುಂಖವಾಗಿ ಅನುವಾದ ಮಾಡಿದರು ಬಂದ ಜನಸ್ತೋಮ ಅಂದ್ರೇನು ಆಗಿನ ಕಾಲಕ್ಕೆ ಪಂಡಿತ ಸ್ತೋಮವೇ ಎಲ್ಲ ಪಂಡಿತರು ಪರಮಾನಂದ ಪಟ್ಟರು ಕೊನೆಗೆ ರಾಘವೇಂದ್ರ ಸ್ವಾಮಿಗಳು ಬಹಳ ಅಭಿಮಾನದಿಂದ ಒಂದು ಉದ್ಗಾರವನ್ನು ಅಂದರೆ ನೀವೆಲ್ಲ ಪಂಡಿತರು ಸಂತೋಷಪಟ್ಟಿದ್ದೀರಿ ಯಾದವಾರ್ಯರು ಇರಬೇಕಾಗಿತ್ತು ಈ ಪ್ರಸಂಗದಲ್ಲಿ ಅವರು ವಿಶೇಷವಾಗಿ ಶಾಸ್ತ್ರಗಳ ಪಾಠ ಪ್ರವಚನದಲ್ಲಿ ನಿರತರು ಶ್ರೀಮನ್ಯಾಯಸುಧ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದವರು ಅವರೂ ಇದ್ದರೆ ಇನ್ನೂ ಸಂತೋಷ ಪಡ್ತಿದ್ರು ಅಂತ ಇಲ್ಲಿಯೋ ದೂರದಲ್ಲಿ ಕುಳಿತಿದ್ದರಂತೆ ಕಂಬಳಿ ಹೊಚ್ಕೊಂಡು ಯಾದಪ್ಪ ಇಲ್ಲೇ ಇದ್ದಾನೆ ನಮಸ್ಕಾರ ಮಾಡ್ತಾನೆ ಅಂತ ಹೇಳಿದ್ರಂತೆ ಅಷ್ಟು ವಿನಯ ನಾನೇನು ಕಡಿಮೆ ಅವರೂ ಒಂದು ವ್ಯಾಖ್ಯಾನ ಬರೆದಿದ್ದಾರೆ ನಾನು ಒಂದು ವ್ಯಾಖ್ಯಾನ ಬರೆದೇನೆ ಹತ್ತಿರನೇ ಹೋಗಿ ಪಕ್ಕದಲ್ಲೇ ಕುಳಿತು ಇಂಥವೆಲ್ಲ ಕೆಲಸ ಮಾಡಲಿಲ್ಲ ನೋಡ್ರಿ ಏನು ಯಾದವಾರಿರೋ ಜ್ಞಾನ ಅಂದರೆ ಅವರ ಪಾಂಡಿತ್ಯ ಏನು ಆ ಟಿಪ್ಪಣಿ ಏನು ನಮ್ಮ ವಿದ್ಯಾರ್ಥಿಗಳೆಲ್ಲ ಆಸೇತು ಹಿಮಾಚಲ ಓಡಾಡಿ ಬಂದರು ಶ್ರೀಮದ್ ಆಚಾರ್ಯರ ಬಗ್ಗೆ ಕೆಲವು ತಪ್ಪು ಕಲ್ಪನೆ ಕೊಡುವ ಅಧ್ಯಾಯಗಳು ಸೌರ ಪುರಾಣದಲ್ಲಿದೆ ಅಂತ ಕೆಲವರು ಆಕ್ಷೇಪ ಮಾಡಿದಾಗ ಅದು ಸುಳ್ಳು ಯಾವ ಪ್ರಾಚೀನ ಹಸ್ತಲಿಖಿತ ಪ್ರತಿಗಳಲ್ಲಿ ಇದಿಲ್ಲ ಅಂತ ತೋರಿಸಲಿಕ್ಕೆ ಮೂರು ನಾಲ್ಕು ಜನ ವಿದ್ಯಾರ್ಥಿಗಳೆಲ್ಲ ಹೋಗಿ ನಮ್ಮ ವಿಶ್ವಮದ್ಧ ಮಹಾಪರಿಷತ್ತಿನ ಸಂಶೋಧಕರು ಸಂಶೋಧನೆ ಮಾಡಿಕೊಂಡು ಬಂದರು ಆ ಪ್ರಸಂಗದಲ್ಲಿ ಕಂಡು ಬಂದದ್ದೇನು ಅಂದರೆ ಅದು ಉಜ್ಜಯಿನಿ ಇರಬಹುದು ಬಿಕಾನೇರಿರಬಹುದು ತಂಜಾವೂರಿರಬಹುದು ಚೆನ್ನೈ ಮುಂಬೈ ಬೆಂಗಳೂರು ಮೈಸೂರು ಎಲ್ಲ ಕಡೆಗಿರುವ ಪ್ರಾಚೀನವಾದಂತಹ ಸರ್ಕಾರದ ಅಥವಾ ರಾಜರ ವೈಯಕ್ತಿಕವಾದ ಎಲ್ಲ ಗ್ರಂಥಾಲಯಗಳಲ್ಲಿ ತೌಳುವ ಪ್ರದೇಶ ಇರಬಹುದು ಕೇರಳ ಇರಬಹುದು ಉಡುಪಿ ಆಗಿರಬಹುದು ಎಲ್ಲ ಕಡೆಗೂ ಕೂಡ ಸಂತೋಷ ಅಂದರೆ ಮಾಧ್ವ ಗ್ರಂಥಗಳಿವೆ ಯಾವ ಲೈಬ್ರರಿಯಲ್ಲಿರುವ ಸೌರ ಪುರಾಣದಲ್ಲಿಯೂ ಶ್ರೀಮದಾಚಾರ್ಯರ ನಿಂದೆಯನ್ನು ಮಾಡುವ ಅಧ್ಯಾಯಗಳು ಶ್ಲೋಕಗಳು ಇಲ್ಲವೇ ಇಲ್ಲ ಇವತ್ತಿನವರು ಕಲ್ಪನೆ ಮಾಡಿ ಹಾಕಿದ್ದು ಈ ಒಂದು ನಿರ್ಣಯ ಅದೆಲ್ಲದರ ಪುಸ್ತಕಗಳ ಜೆರಾಕ್ಸ್ ಕಾಪಿನೂ ಇವತ್ತು ಮಠದಲ್ಲಿ ಉಪಲಬ್ಧವಾಗಿದೆ ತರಿಸಿಕೊಂಡಿದ್ದೇವೆ ದೇವರ ಅನುಗ್ರಹದಿಂದ ಇದರ ಜೊತೆಗೆ ಸಹಜವಾಗಿ ಅದನ್ನು ನೋಡ್ತಾ ಇರುವಾಗ ಇವರ ಗಮನಕ್ಕೆ ಬಂದದ್ದು ಅಲ್ಲೆಲ್ಲ ಕಡೆಗೂ ಶ್ರೀಮನ್ಯಾಯ ಗ್ರಂಥ ಇದೆ ಶ್ರೀಮನ್ಯಾಯಸುಧಾ ಗ್ರಂಥದ ಜೊತೆಗೆ ಅಧ್ಯಯನಕ್ಕಾಗಿ ಇಟ್ಟುಕೊಂಡ ಟಿಪ್ಪಣಿ ಅಂದರೆ ಯಾಧಿಪತ್ಯ ಟಿಪ್ಪಣಿ ಅದು ಅಂದರೆ ಮಣ್ಣೂರಿನ ಬಿದರಹಳ್ಳಿಯ ಮಣ್ಣಿನೊಳಗೆ ಯಾವುದೋ ಒಂದು ಗುಡಿಸಿನಲ್ಲಿ ಕುಳಿತು ಒಬ್ಬ ಸಾಧಕರು ಬರದಂತಹ ಗ್ರಂಥ ಇವತ್ತು ಆಸೇತು ಹಿಮಾಚಲದಲ್ಲಿ ಪ್ರತಿಯೊಬ್ಬರೂ ಅದನ್ನು ಅಧ್ಯಯನ ಮಾಡಬೇಕಾದರೆ ಯಾಧುಪತ್ಯವನ್ನು ಇಟ್ಟುಕೊಂಡು ಅಧ್ಯಯನ ಮಾಡಬೇಕು ಅಂದರೆ ಅವರ ವ್ಯಾಖ್ಯಾನದಲ್ಲಿರುವ ವೈಶಿಷ್ಟ್ಯ ಏನು ಇಷ್ಟಿದ್ದರೆ ಅವರ ವಿನಯ ಎಂಥದ್ದು ರಾಘವೇಂದ್ರ ಸ್ವಾಮಿಗಳಂತಹ ದೊಡ್ಡವರ ಮುಂದೆ ನಾವೇನು ಎದುರಿಗೆ ಹೋಗಿ ಕೂಡುದು ಅಂತ ಪಾಪ ದಂಡಿಗೆ ಹಾಗೆ ಕೂತಿದ್ರಂತೆ ಹೊರಗೆ ಇಲ್ಲೇ ಇದ್ದಾನೆ ಯಾವಪ್ಪ ನಿಮ್ಮ ಅನವಾದ ಕೇಳಲಿಕ್ಕೆ ಬಂದಿದ್ದಾನೆ ಅಂತ ಇದು ಮನುಷ್ಯನಲ್ಲಿ ಇರಬೇಕಾದಂತಹ ಕ್ವಚಿತ್ ಛನ್ನಹ ದೊಡ್ಡವರೆದರಿಗೆ ನಾವು ಹಾಗೇ ಇರಬೇಕು ಕ್ವಚಿತ್ ಸ್ಪಷ್ಟ ಚಿಕ್ಕವರಿದ್ದಾಗ ನೀವು ಬೇಕಾದ್ದು ಉಪದೇಶ ಮಾಡಿ ಹೀಗೆ ಅಗ್ನಿಯಿಂದ ನಾನು ಕಲಿತೆ ಕ್ವಚಿತ್ ಛನ್ನ ಕ್ವಚಿತ್ ಸ್ಪಷ್ಟ ಉಪಾಸ್ಯ ಶ್ರೇಯ ಇಚ್ಛತಾಂ ಭುಂಕ್ತೆ ಸರ್ವತ್ರ ದಾತೃಣಾಂ ಇನ್ನು ಉಪಾಸ್ಯ ಶ್ರೇಯ ಇಚ್ಛತಾಂ ಏನಾದರೂ ಸಾಧಕ್ಕೆ ಸಾಧನೆ ಮಾಡಬೇಕು ಅಂದವರು ನಮ್ಮ ಹತ್ರ ಬರಬೇಕು ಮೋಕ್ಷ ಸಾಧನ ಬೇಕು ಅಂತ ಯಾರಿಗಾದರೂ ಅಪೇಕ್ಷೆ ಇದ್ದರೆ ನಮ್ಮ ಹತ್ರ ಕೇಳಲಿಕ್ಕೆ ಬರಬೇಕು ಹೇಗೆ ಸ್ವರ್ಗಾದಿಗಳು ಬೇಕು ಅಂದರೆ ಅಗ್ನಿ ಹತ್ರ ಹೋಗ್ತಾರೋ ಹಾಗೆ ಮೋಕ್ಷಾದಿ ಪುರುಷಾರ್ಥಗಳು ಬೇಕಾದರೆ ನಮ್ಮ ಹತ್ರ ಕೇಳಲಿಕ್ಕೆ ಬರೋ ಹಾಗೆ ಆಗಿರಬೇಕು ಹಾಗೆ ನಮ್ಮ ವ್ಯಕ್ತಿತ್ವ ಇರಬೇಕು ಅವನು ಹೇಗೆ ಹವಿಸ್ಸನ್ನು ಕೊಟ್ಟಾಗ ತೆಗೆದುಕೊಳ್ತಾನೆ ಹಾಗೆ ಯೋಗ್ಯರಾದವರು ಯಾವುದೇ ತರಹದ ಅನ್ನವನ್ನು ಇದು ಹಿಂದಿನ ಶ್ಲೋಕದಲ್ಲಿಯೂ ಬಂದಿದೆ ಸರ್ವಭಕ್ಷೋಪಿ ಹಾಗೆ ಯಾರೇ ಅನ್ನಾದಿಗಳನ್ನು ಕೊಟ್ರೆ ಯೋಗ್ಯರು ಆ ಅನ್ನವನ್ನು ನಾವು ಸ್ವೀಕಾರ ಮಾಡಬೇಕು ಅನ್ನವನ್ನು ಸ್ವೀಕಾರ ಮಾಡಬೇಕು ಅಂದ್ರೆ ಯಾಕೆ ಮಾಡಬೇಕು ಅಗ್ನಿ ಹೇಗೆ ಮಾಡ್ತಾನೋ ಹಾಗೆ ಮಾಡಬೇಕು ನಮಗಾಗಿ ಮಾಡಬಾರದು ಅವರ ಪುಣ್ಯ ಪಾಪ ಪಾಪಗಳನ್ನ ಪರಿಹಾರ ಮಾಡುವುದಕ್ಕೆ ಇದನ್ನು ಸುಧೀಂದ್ರ ತೀರ್ಸರು ವ್ಯಾಖ್ಯಾನದಲ್ಲಿ ಬರೀತಾರೆ ಜ್ಞಾನಿಗಳು ಯಾವತ್ತೇ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗ್ತಾರೆ ಅವರಿಂದ ಅನ್ನವನ್ನು ಕೇಳಿ ತೆಗೆದುಕೊಳ್ತಾರೆ ಅಂದರೆ ಬಂದು ನೋಡು ಪಿಶಾಚಿ ಬಂದ ಹಾಗೆ ಅಂತ ಅನ್ನಬೇಡಿ ಅವರು ತಮಗಾಗಿ ಬಂದಿರೋದಿಲ್ಲ ಯಾರ ಅನ್ನವನ್ನು ಸ್ವೀಕಾರ ಮಾಡ್ತಾರೆ ಏನು ಪಾಪ ಮಾಡ್ತಾನೆ ಮಹಾರಾಯ ಇವನ ಪಾಪಗಳನ್ನು ಹೇಗಾದರೂ ಪರಿಹಾರ ಮಾಡಬೇಕು ಅನ್ನದಾನ ಮಾಡಲಿ ಅನ್ನದಾನ ಮಾಡೋ ಮೂಲಕವಾಗಿ ಇವನ ಪಾಪಗಳನ್ನು ಕಳೆದು ವಿಶೇಷವಾಗಿ ದೇವರ ಸೇವೆಯಲ್ಲಿ ಇವನು ಉದ್ಯುಕ್ತನಾಗುವಂತೆ ಆಗಲಿ ಅಂತ ದೇವರ ಸೇವೆಗೆ ಪ್ರತಿಬಂಧಕವಾದ ಪಾಪಗಳನ್ನು ಕಳೆಯುವುದಕ್ಕೆ ಕೇಳಿ ಅನ್ನವನ್ನು ಇಸಿದುಕೊಂಡು ಅವನ ಪಾಪ ಪರಿಹಾರ ಮಾಡುತ್ತಾರೆ ಹೊರತು ತಮಗಾಗಿ ಅನ್ನವನ್ನು ಬೇಡೋದಿಲ್ಲ ಜ್ಞಾನಿಗಳು ಅಂತೂ ಸುಧೀಂದ್ರ ತೀರ್ಥರು ಈ ವಾಕ್ಯಕ್ಕೆ ವ್ಯಾಖ್ಯಾನವನ್ನು ಮಾಡುತ್ತಾರೆ ದಹನ್ ಪ್ರಗುತ್ತರಾಶುಭಂ ಜೊತೆಗೆ ಇನ್ನೂ ವಿವರಣೆ ಮಾಡುತ್ತಾರೆ ಸುಧೀಂದ್ರ ತೀರ್ಥರು ಅಲ್ಲ ಪ್ರಾಗುತ್ತರಾಶುಭಮ ಅನ್ನೋದಕ್ಕೆ ಸಾಮಾನ್ಯ ಅರ್ಥ ಮಾಡೋದಾದರೆ ಏನು ಸಮಸ್ಯೆ ಇಲ್ಲ ಆದರೆ ಪೂರ್ವೋತ್ತರ ಪಾಪಗಳ ಲೇಪವೇ ಆಗಬಾರದು ಅಂದರೆ ಒಬ್ಬ ಒಂದು ಅನ್ನದಾನ ಮಾಡಿಬಿಟ್ರೆ ಪೂರ್ವೋತ್ತರ ಪಾಪ ಲೇಪ ಆಗೋದಿಲ್ಲ ಅಂದರೆ ಬಹಳ ದೊಡ್ಡ ಅನುಕೂಲ ಮಾಡಿ ಕೊಟ್ಟ ಹಾಗಲ್ಲ ಇದು ಹಾಗಲ್ಲ ಅಂತಾರೆ ಸಾಮಾನ್ಯ ಪಾಪಗಳಿದ್ದರೆ ನಾಶವಾಗತ್ತೆ ಆದರೆ ಸರ್ವ ಪೂರ್ವೋತ್ತರ ಪಾಪಗಳ ಅಶ್ಲೇಷ ವಿನಾಶಗಳಾಗಬೇಕಾಗಿದ್ದರೆ ಮಾತ್ರ ಅನ್ನದಾನ ಮಾಡಬೇಕು ಅನೇಕ ಜನ್ಮಗಳಲ್ಲಿ ಅಥವಾ ಅನೇಕ ದಿನಗಳವರೆಗೆ ಹೀಗೆ ಅನ್ನದಾನಾದಿಗಳನ್ನು ಮಾಡುವುದರಿಂದ ಬಂದ ಪುಣ್ಯದಿಂದ ಮತ್ತೆ ಗುರುಗಳ ಸಮಾಗಮ ಅದರಿಂದ ಜ್ಞಾನಲಾಭ ಆ ಅಪರೋಕ್ಷ ಜ್ಞಾನದಿಂದಲೇ ಪೂರ್ವೋತ್ತರ ಪಾಪಗಳ ಅಶ್ಲೇಷ ವಿನಾಶಗಳೇ ಹೊರ್ತು ನೇರವಾಗಿ ಅನ್ನದಾನದಿಂದಲೇ ಆಗತ್ತೆ ಅಂತ ತಿಳಿಯಬೇಡಿ ಅಂತ ವ್ಯಾಖ್ಯಾನ ಮಾಡ್ತಾರೆ ದಹನ್ ಪ್ರಾಗುತ್ತರ ಶುಭಂ ಸ್ವಮಾಯ ಸೃಷ್ಟಮಿದಂ ಸದಸಲ್ ಲಕ್ಷಣಂ ವಿಭು ಪ್ರವಿಷ್ಟೀಯತೆ ತತ್ತತ್ ಸ್ವರೂಪ ಎಂಟ ಎಂಟು ಕಾಲ ಅಲ್ಲ ಎಷ್ಟಕ್ಕೆ ಮುಗುಸು ಮೆರವಣಿಗೆ ಪ್ರವಿಷ್ಟ ಈ ತತ್ತರೂಪ ಅಗ್ನಿರ್ವೈದಿಸಿ ಪರಮಾತ್ಮ ತಾನು ಈ ಜಗತ್ತಿನಲ್ಲಿ ಪ್ರವೇಶ ಮಾಡಿದ್ದಾನೆ ಸತ ಅಸತ್ ಸತ ವ್ಯಕ್ತವಾದಂತಹ ಬ್ರಹ್ಮಾಂಡಾದಿಗಳು ಅಸತ ಅವ್ಯಕ್ತವಾದಂತಹ ಪ್ರಕೃತ್ಯಾದಿ ತತ್ವಗಳು ಇವುಗಳಲ್ಲದರಲ್ಲಿಯೂ ಮಹದಾದಿ ತತ್ವಗಳು ಸೃಷ್ಟವಾದದ್ದು ಅಂದರೆ ಮಹದಾದಿಗಳು ಆ ಮಹದಾದಿ ತತ್ವಗಳಲ್ಲಿಯೂ ಬ್ರಹ್ಮಾಂಡದಲ್ಲಿಯೂ ಪ್ರವೇಶ ಮಾಡಿದಂತಹ ಭಗವಂತ ಆ ವಸ್ತುವಿನ ರೂಪದಲ್ಲಿ ಇರ್ತಾನೆ ಮೈಕಿನಲ್ಲಿ ಮೈಕಿನ ಹಾಗೆ ಪುಸ್ತಕದಲ್ಲಿ ಪುಸ್ತಕದ ಹಾಗೆ ಟೇಬಲಿನಲ್ಲಿ ಟೇಬಲಿನ ಹಾಗೆ ನಿಮ್ಮಲ್ಲಿ ನಿಮ್ಮ ಹಾಗೆ ಯಾವ ವ್ಯಕ್ತಿ ಹೇಗಿದ್ದಾನೋ ಹಾಗೆ ಇರ್ತಾನೆ ಪರಮಾತ್ಮ ಅವನವನ ಆಕಾರದಲ್ಲಿ ಇರ್ತಾನೆ ಹೇಗೆ ಅಂದರೆ ಅಗ್ನಿಯಂತೆ ಅಗ್ನಿ ಅದು ನಾನಾ ವಿಧವಾದ ಆಕಾರದಲ್ಲಿ ಇರ್ತದೆ ಯಾವ ತರಹದ ಕಟ್ಟಿಗೆಯಲ್ಲಿ ಅಗ್ನಿಯನ್ನು ನಾವು ಹೊತ್ತಿಸಿದ ಸಣ್ಣ ಕಟ್ಟಿಗೆ ಆದರೆ ಅದರಷ್ಟೇ ಇರ್ತದೆ ದೊಡ್ಡದಾದರೆ ದೊಡ್ಡದರಷ್ಟು ಇದ್ದಲೇ ಆದರೆ ಇದ್ದಲೇ ಹಾಗೆ ಇದ್ದಲಿ ಹೀಗೆ ಚೌಕ ಇದ್ದಲಿ ಒಂದು ಚೆಂದಾಗಿ ಕೊರೆದು ಅದನ್ನು ಹೊತ್ತಿಸಿದರೆ ಅದು ಚೌಕ ಇರುತ್ತದೆ ಒಂದು ಚೌಕ ಕಬ್ಬಿಣದ ಪ್ಲೇಟ್ ಮಾಡಿ ಅದನ್ನು ಕಾಯಿಸಿದರೆ ಅಗ್ನಿ ಚೌಕಾಗೆ ಕಾಣಿಸ್ತದೆ ಗುಂಡು ಪ್ಲೇಟ್ ಇದ್ರೆ ಹಂಚು ಕಾಯ್ದರೆ ಅಗ್ನಿ ಗುಂಡದಿಂದ ಅಗ್ನಿ ಗುಂಡೂ ಇಲ್ಲ ಚೌಕೂ ಇಲ್ಲ ಏನೂ ಇಲ್ಲ ಅದು ಯಾವ ವಸ್ತು ಹೇಗಿದೆ ಆ ಆಕಾರದಲ್ಲಿ ಅಗ್ನಿ ತೋರ್ತ ಹಾಗೆ ಭಗವಂತ ಅವನಿಗೇನೂ ಆಕಾರ ಇಲ್ಲ ಅನ್ನೋದಕ್ಕೆ ಪ್ರಾಕೃತ ಆಕಾರ ಇಲ್ಲ ಅಂತರ್ಥ ಆ ಭಗವಂತ ಯಾವ ಯಾವ ವಸ್ತುವಿನಲ್ಲಿದ್ದಾನೋ ಆ ವಸ್ತುವಿನ ಆಕಾರದಲ್ಲಿದ್ದಾನೆ ಎಂಬುದಾಗಿ ತಿಳಿಯಬೇಕು ಎಲ್ಲರೂ ಒಂದು ಅರ್ಥದಲ್ಲಿ ಸಮಾಧಾನ ಮಾಡ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ ಕೆಲವರು ಅಂತಿರುತ್ತೆ ಏನು ಎಷ್ಟು ಒಳ್ಳೆಯವರಪ್ಪ ನೀವು ದೇವರಂಥ ಮನುಷ್ಯರು ಅಂತಂತಿರ್ತಾರೆ ಈಗ ದೇವರು ಎಲ್ಲ ಆಕಾರದಲ್ಲಿಯೂ ಇದ್ದ ಮೇಲೆ ಹೀಗೆ ಅನ್ಕೋಬೋದು ನಾವು ಹೇಗಿದ್ದೇವೆ ದೇವರಂಥವರೇ ಇದ್ದೇವೆ ಅಂತ ಆದರೆ ಬರೀ ಆಕಾರ ದೇವರ ಹಾಗಿದ್ದು ಉಪಯೋಗಿಲ್ಲ ಸ್ವಭಾವ ಒಳ್ಳೆಯದಿರಬೇಕು ಇರಲಿ ಇಲ್ಲಿ ಒಂದು ಪ್ರಶ್ನೆ ಬಂತು ನೀವು ಏನಾದರೂ ಒಂದು ಹಾದಿ ಹಿಡಿದು ಉಪನ್ಯಾಸ ಮಾಡಿ ಒಂದ ಜೀವರು ನಾವೇನು ಕಲಿಯಬೇಕು ಅದನ್ನಾದರೂ ಹೇಳಿ ಅಥವಾ ದೇವರಲ್ಲಿ ಏನು ತಿಳಿಯಬೇಕು ಅದನ್ನಾದರೂ ಹೇಳಿ ಒಂದು ಹಾಗೆ ಒಂದು ಹೀಗೆ ಪೃಥ್ವಿಯಿಂದ ಕ್ಷಮಾ ಗುಣವನ್ನು ಕಲಿತೆ ಅಂತಂತಾನೆ ಆಕಾಶ ಹೇಗೆ ಎಲ್ಲ ಕಡೆಗೆ ವ್ಯಾಪ್ತವೋ ಹಾಗೆ ದೇವರನ್ನು ವ್ಯಾಪ್ತ ಅಂತ ತಿಳಿದೆ ಅಂತಾನೆ ಅಂದರೆ ಈ ವಸ್ತುಗಳನ್ನು ನೋಡಿದಾಗ ನೀನು ದೇವರನ್ನು ತಿಳಿತೀಯೋ ನಿನ್ನನ್ನು ತಿಳಿತೀಯೋ ನೀನು ಕಲಿಯಬೇಕಾದದ್ದನ್ನು ತಿಳಿತೀಯೋ ದೇವರಲ್ಲಿ ಇದ್ದ ಗುಣಗಳನ್ನು ತಿಳಿತೀಯ ಅದು ತಂದ ನೀನು ಯಾರ ಕೇಳೋನು ನಾನು ಎರಡೂ ತಿಳಿತೇನೆ ಕೆಲವೊಮ್ಮೆ ಹಾಗೆ ಕೆಲವೊಮ್ಮೆ ಹೀಗೆ ಅದಕ್ಕೆ ಶ್ರೀಮದಾಚಾರ್ಯರು ಅಂತಾರೆ ಮುಂದೆ ಎಲ್ಲಿ ಹೋಯ್ತು ತತ್ತದ್ಗುಣ ವಿಡಂಬ ಇದು ಶ್ಲೋಕ ನಾನು ಓದಲಿಲ್ಲ ಹಿಂದೆ ಹೋಯ್ತು ಯಾರು ನೆನಪು ಮಾಡಲಿಲ್ಲ ಗುಣ ಸ್ವಲ್ಪ ಹಿಂದೆ ಇದೆ ಆ ಶ್ಲೋಕ ಗುಣಾನ್ ಜೀವಸ್ಥೇಷ್ಠವ್ಯಾನ್ ಸಿದ್ಧಾನ್ ವಿಷ್ಣೋರ್ ಗುಣಸ್ತಥ ತತ್ತದ್ದೃಷ್ಟ್ಯಾ ವಿಚಿನ್ವೀತ ಪೃಥಗೇವ ಸುಧಿಸ್ತಾ ಇಲ್ಲಿ ಲೋಕತತ್ವೇ ಅರ್ಥವಾಯ್ತಲ್ಲ ಕೆಲವುಗಳು ಜೀವರಲ್ಲಿ ಕಲಿಯಬೇಕಾದ ಗುಣಗಳು ಇನ್ ಕೆಲವು ದೇವರಲ್ಲಿ ಇದ್ದ ಗುಣಗಳು ದೇವರಲ್ಲಿದ್ದ ಗುಣಗಳನ್ನು ತಿಳಿಯುವುದಕ್ಕೂ ಈ ಪದಾರ್ಥಗಳನ್ನು ನಾವು ಬಳಸಿಕೊಳ್ಳಬಹುದು ನಾವು ಕಲಿಯಬೇಕಾದ ಗುಣಗಳನ್ನು ತಿಳಿಯುವುದಕ್ಕೂ ಈ ಪದಾರ್ಥಗಳನ್ನು ಬಳಸಿಕೊಳ್ಳಬಹುದು ಎರಡೂ ತರಹ ಇದೆ ಯಥಾಯೋಗ್ಯವಾಗಿ ಅನ್ವಯವನ್ನು ಮಾಡಿಕೊಳ್ಳಿ ಅಂತ ಲೋಕತತ್ವ ಎಂಬ ಗ್ರಂಥದಲ್ಲಿ ಹೇಳಿದ್ದಾರೆ ಲೋಕದಿಂದ ತತ್ವಗಳನ್ನು ಹೇಗೆ ಕಲಿಯಬೇಕು ಅಂತ ತಿಳಿಸೋದಕ್ಕೆ ಮಾಡಿದ ಲೋಕತತ್ವ ಎಂಬ ಗ್ರಂಥ ಕಾಲ ನದ್ಯ ವಿಸರ್ಗಾದ್ಯ ಸ್ಮಶಾನಂತಹ ಭಾವ ದೇಹಸ್ಯನಾತ್ಮನಃ ಕಲಾನಿವ ಚಂದ್ರಸ್ಯ ಕಾಲೇನ ವ್ಯಕ್ತವರ್ತ್ಮನಾ ಚಂದ್ರನನ್ನು ನೋಡಿದೆ ಪೌರ್ಣಿಮೆಯ ದಿವಸ ನಿತ್ಯವೂ ನೋಡುತ್ತಿದ್ದೆ ಚಂದ್ರನನ್ನು ನೋಡಿ ಒಂದು ಕಲಿತೆ ಚಂದ್ರ ಒಬ್ಬ ದೇವತೆ ಆ ಚಂದ್ರನ ಬಗ್ಗೆ ನಾನು ವೇದಗಳಲ್ಲಿ ಇತಿಹಾಸ ಪುರಾಣಗಳಲ್ಲಿ ಓದಿ ತಿಳಿದುಕೊಂಡಿದ್ದೇನೆ ಅವನು ಚೆನ್ನಾಗೇ ಇರ್ತಾನ ಅವನಿಗೇನಾಗೋದಿಲ್ಲ ಆದರೆ ಚಂದ್ರಮಂಡಲದಲ್ಲಿ ಮಾತ್ರ ವೃದ್ಧಿಹ್ರಾಸಗಳಿರ್ತದೆ ಶುಕ್ಲ ಪಕ್ಷದಲ್ಲಿ ವೃದ್ಧಿ ಕೃಷ್ಣ ಪಕ್ಷದಲ್ಲಿ ಹ್ರಾಸ ಓಹೋ ಚಂದ್ರನಿಗೆ ವೃದ್ಧಿಹ್ರಾಸಗಳಿಲ್ಲ ಚಂದ್ರನ ಮಂಡಲಕ್ಕೆ ಮಾತ್ರ ವೃದ್ಧಿ ಹ್ರಾಸಗಳಿವೆ ಹಾಗೆ ಜೀವನಿಗೆ ಎಂದಿಗೂ ಉತ್ಪತ್ತಿ ವಿನಾಶಗಳಿಲ್ಲ ವೃದ್ಧಿಯೂ ಇಲ್ಲ ಹ್ರಾಸವೂ ಇಲ್ಲ ಕೇವಲ ಈ ದೇಹಕ್ಕೆ ಮಾತ್ರ ಈ ಎಲ್ಲ ಜನ್ಮ ವಿನಾಶ ವೃದ್ಧಿ ಹ್ರಾಸ ಇವುಗಳೆಲ್ಲ ವಿಕಾರಗಳು ದೇಹಕ್ಕೆ ಜೀವನಿಗೇನಿಲ್ಲ ಹಾಗಾದರೆ ದೇಹ ಯಾವುದೋ ತಾನ್ಯಾರೋ ತನ್ನ ದೇಹ ಯಾವುದೋ ಅಂತಹ ದೇಹಕ್ಕೆ ಆಗುವಂತಹ ವಿಕಾರಗಳನ್ನು ನಾನೇ ಯಾಕೆ ನನಗೇಂತೂ ತಿಳಿದುಕೊಂಡು ತಲೆಕೆಡಿಸಿಕೊಳ್ಳಬೇಕು ಚಂದ್ರ ಆಗುವ ವಿಕಾರಗಳು ಚಂದ್ರನಿಗಿಲ್ಲದಂತೆ ದೇಹಕ್ಕೆ ಆಗುವ ವಿಕಾರಗಳು ದೇಹಿಯಾದ ಆತ್ಮನಿಗೆ ಇಲ್ಲ ನಾನು ನಿರ್ವಿಕಾರ ಅಂತ ತಿಳಿದು ನಾನು ನಿಶ್ಚಿಂತನಾಗಿದ್ದೆ ಏನೋ ಕೂದಲು ಬಿಳಿ ಇದೆ ಅಲ್ಲ ಆಗಲಿ ಅಲ್ಲ ನಿಂದೇ ಕೂದಲು ನಂದು ಅಲ್ಲ ಅದು ನನ್ನ ದೇಹದ್ದು ಎಲ್ಲ ಹಲ್ಲು ಬಿದ್ದೋಯ್ತಲ್ಲ ನಂದೇನು ಬಿದ್ದೇ ಇಲ್ಲ ಅಪ್ರಾಕೃತವಾದ ಸ್ವಚ್ಚಿದಾನಂದಾತ್ಮಕವಾದ ಹಲ್ಲುಗಳು ನನಗಿವೆ ಇವೆಲ್ಲ ಜೀವಸ್ವರೂಪಕ್ಕೆ ನನ್ನ ಹಲ್ಲುಗಳು ಬಿದ್ದರೇನು ಬಂದ್ರೇನು ಮುರಿದ್ರೇನು ಈ ರೀತಿಯ ಒಂದು ನಿರ್ಲಿಪ್ತೆಯನ್ನು ನಾನು ಆ ಚಂದ್ರನನ್ನು ನೋಡಿ ಕಲಿತೆ ವಿಸರ್ಗಾದ್ಯ ಸ್ಮಶಾನ ವಿಸರ್ಗ ಅಂದರೆ ಹುಟ್ಟು ಸ್ಮಶಾನ ಅಂದರೆ ಕೊನೆ ಅಂತ್ಯಕ್ರಿಯೆ ಅಲ್ಲಿಯವರೆಗೆ ಆಗುವ ಎಲ್ಲ ವಿಕಾರಗಳೂ ಕೂಡ ಇವುಗಳು ದೇಹಕ್ಕೆ ಕಾಲ ನದ್ಯೋಘವೇಗಿನ ಭೂತಾಂ ಪ್ರಭವಾಪ್ಯಯೌ ನಿಶ್ಯೇತೆ ಆತ್ಮನೋಗ್ ಇದಕ್ಕೆ ಒಂದು ಇಪ್ಪತ್ತು ನಿಮಿಷ ಕಾಲ ನದ್ಯೋಘವೇಗೂ ಪ್ರಭವಾಪ್ಯಯೌ ಕಾಲ ಅನ್ನೋದು ದೊಡ್ಡದಾದ ಪ್ರವಾಹ ಇದು ನದಿ ಮಹಾನದಿ ಈ ನದಿಯ ಓಘ ಈ ಪ್ರವಾಹದ ಇದೇನೊಂದು ದೊಡ್ಡದಾದ ಪ್ರವಾಹದ ವೇಗ ಇದೆ ಇದರಿಂದ ಪ್ರತಿಯೊಬ್ಬ ಜೀವನಿಗೂ ಆತ್ಮನಿಗೂ ನಿತ್ಯದಲ್ಲಿಯೂ ಹುಟ್ಟು ಸಾವುಗಳಿವೆ ಆತ್ಮನಃ ಕಾಲನದ್ಯೋಗ ವೇಗೇ ಕಾಲನದ್ಯೋಗ ವೇಗೇನೆ ನಿತ್ಯವೂ ಅದು ಭೂತಾಂ ನ ದೃಶ್ಯತೆ ಯಥ ಅಗ್ನೆ ಅರ್ಚಿಷಾಂ ಜೀವ ಅಂದರೆ ಜೀವ deha ಜೀವನ ದೇಹ ಜೀವನ ದೇಹಕ್ಕೆ ಪ್ರತಿ ಕ್ಷಣದಲ್ಲಿ ಉತ್ಪತ್ತಿ ವಿನಾಶಗಳಿವೆ ಯಾಕೆ ಆ ಕಾಲದ ವೇಗದಲ್ಲಿ ಪ್ರತಿ ಕ್ಷಣದಲ್ಲಿಯೂ ಇವನಿಗೆ ಉತ್ಪತ್ತಿ ವಿನಾಶಗಳ ಆದರೆ ಆ ಉತ್ಪತ್ತಿ ವಿನಾಶಗಳು ನಿತ್ಯವೂ ಆಗ್ತಾ ಇದ್ರೂ ಕೂಡ ಪ್ರತಿಯೊಬ್ಬ ಜೀವನ ದೇಹಕ್ಕೆ ಜೀವನಿಗೆ ಅನ್ನೋದು ಸುಮ್ಮನೆ ಮಾತಾಡೋದಷ್ಟೇ ಅದರ ಅರ್ಥ ದೇಹಕ್ಕೆ ಅಂತೇ ಅರ್ಥ ಆ ಜೀವನ ದೇಹಕ್ಕೆ ಪ್ರತಿ ಕ್ಷಣದಲ್ಲಿ ಉತ್ಪತ್ತಿ ವಿನಾಶಗಳಾಗ್ತಾ ಇದ್ದರೂ ಕೂಡ ಸಾಮಾನ್ಯರಿಗೆ ಅದು ತೋರೋದಿಲ್ಲ ಹೇಗೆ ದೀಪ ಉರಿತಾ ಇದೆಯಾ ಓ ಉರಿತಾ ಇದೆ ಹಚ್ಚಿತ್ತಲ್ಲ ಆ ದೀಪ ಅದೇ ದೀಪ ಆ ದೀಪ ಅದು ಇಲ್ವೇ ಇಲ್ಲ ಈಗ ಹೋಗಿಬಿಟ್ಟಿದೆ ಅದು ಒಂದು ಕ್ಷಣ ಜ್ವಾಲೆ ಮೇಲೆ ಬಂದರೆ ಇನ್ನೊಂದು ಜ್ವಾಲೆ ಬೇರೆನೇ ಬರುತ್ತೆ ಆ ಜ್ವಾಲೆ ಇರೋದೇ ಇಲ್ಲ ಅದೇ ಜ್ವಾಲೆ ಇದೆ ಅಂತ ತಿಳಿಯುವುದು ತಪ್ಪು ಜ್ವಾಲೆ ಬೇರೆ ಬೇರೆ ಆಗ್ತಾ ಇರ್ತದೆ ಅಲ್ವಾ ಆದ್ದರಿಂದ ಪ್ರತಿ ಕ್ಷಣದಲ್ಲಿ ಜ್ವಾಲೆ ಬೇರೆ ಬೇರೆ ಆಗ್ತಾ ಇರುವಾಗ ಅದೇ ಜ್ವಾಲೆ ಹೇಗೆ ಇರೋದಿಲ್ಲ ಆದರೆ ತಿಳಿಯೋದು ಜನ ಅದೇ ಜ್ವಾಲೆ ಇದೆ ಅಂತ ಹಾಗೆ ಇಲ್ಲಿಯೂ ಕೂಡ ಜೀವನ ದೇಹದಲ್ಲಿ ವಿಕಾರ ನಿರಂತರವಾಗಿ ನಡೆದರೂ ಸಾಮಾನ್ಯರಿಗೆ ಅದು ಗೊತ್ತಾಗೋದಿಲ್ಲ ಅಂದರೆ ಅಗ್ನಿಯಿಂದ ತಾನು ಕಲಿತದ್ದೇನು ಅಂತ ಹೇಳಿದ ಚಂದ್ರನಿಂದ ಏನು ಕಲಿತೆ ಅಂತ ಹೇಳಿದ ಮತ್ತು ಅಗ್ನಿಯ ನೆನಪಾಯಿತು ಮತ್ತೆ ಅಗ್ನಿಯಿಂದ ಏನು ಕಲಿತೆ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದಾನೆ ಸಿಂಹಾವಲೋಕನ ಅಂತಾರೆ ಇದಕ್ಕೆ ಸ್ವಲ್ಪ ಮುಂದೆ ಬಂದ ಮೇಲೆ ಸಿಂಹ ಮತ್ತೆ ಸ್ವಲ್ಪ ಹಿಂದೆ ತಿರುಗಿ ನೋಡುತ್ತದಂತೆ ಎಷ್ಟು ದೂರ ನಾನು ಬಂದೆ ಏನೇನು ಸಾಧಿಸದ ಹಾಗಿತು ಅಂತ ಹಾಗೆ ಮನುಷ್ಯ ಜೀವನದಲ್ಲಿ ಸ್ವಲ್ಪ ಮುಂದೆ ಬಂದ ಮೇಲೆ ಮತ್ತೆ ಹಿಂತಿರುಗಿ ನೋಡಬೇಕು ಅನ್ನೋದನ್ನು ನನ್ನ ಉಪದೇಶದಿಂದ ನೀವು ಕಲಿಯಿರಿ ಅಂತ ತೋರಿಸ್ತಾನೆ ಇದರಿಂದ ಅವಧೂತ ಹಾಗೆ ಕಲಿತೆ ನಿತ್ಯವಪಿನದೃಶಿ ಇಲ್ಲಿ ಹೇಳಲಿಕ್ಕೆ ಬಹಳ ಚೆನ್ನಾಗಿದೆ ಸಮಸ್ಯೆಗಳು ಬಹಳ ಇಲ್ಲಿ ಏನು ಏನು ವಾಕ್ಯ ಅದು ನದೀಪಭೇದ ಉತ್ಪಶ್ಯಾಮ ಅನುಪಶ್ಯಾಮ ನ್ಯಾಯಾಮೃತದಲ್ಲಿ ವ್ಯಾ ವ್ಯಾಸರಾಜರು ಒಂದು ಮಾತನ್ನು ಹೇಳ್ತಾರೆ ನದೀಪ ಭೇದಂ ಅನುಪಶ್ಯಾಮಹ ದೀಪದಲ್ಲಿ ಭೇದ ಇಲ್ಲ ಅನ್ನೋ ಹಾಗೆ ನ್ಯಾಯಾಮೃತದ ವ್ಯಾಸರಾಜರ ಮಾತಿಗೆ ನಮಗನಿಸ್ತದೆ ದೀಪದಲ್ಲಿ ಜ್ವಾಲೆಯಲ್ಲಿ ಭೇದ ಇದೆ ಅಂತ ಬೇರೆ ಕಡೆಗೆಲ್ಲ ಹೇಳಿದ್ದು ನಮಗೆ ತೋರ್ತದೆ ಈ ಎಲ್ಲ ಮಾತುಗಳ ಬೆಳಕಿನಲ್ಲಿ ನ್ಯಾಯಾಮೃತಕ್ಕೆ ನಾವು ವ್ಯಾಖ್ಯಾನ ಮಾಡುವುದಾದರೆ ನದೀಪಭೇದಂ ಅನುಪಶ್ಯಾಮಹ ಅನುಪಶ್ಯಾ ಅಂದರೆ ಅನುಮಾನತಃ ಪಶ್ಯಾಮ ಅಂತ ಅರ್ಥ ಅಂದರೆ ದೀಪ ಭೇದ ಇದೆ ಏಕ ಪ್ರಕಾರವಾಗಿ ದೀಪ ಉರಿತಾ ಇದ್ದರೆ ಅದರಲ್ಲಿ ವೃದ್ಧಿ ಹ್ರಾಸ ಅಥವಾ ಹೊಯ್ದಾಟ ಇಲ್ಲದೇ ಇದ್ದರೆ ಭೇದ ಇದ್ದರೂ ಅದನ್ನು ಯುಕ್ತಿಯಿಂದ ತಿಳಿಲಿಕ್ಕಾಗೋದಿಲ್ಲ ಚಿಹ್ನೆಗಳಿರೋದಿಲ್ಲ ನ ದೀಪ ಭೇದ್ ಅನುಪಶ್ಯಾ ಏಕ ಪ್ರಕಾರವಾಗಿ ಉರಿಯುವ ದೀಪದಲ್ಲಿ ಯುಕ್ತಿಯಿಂದ ದೀಪದ ಭೇದವನ್ನು ಗುರುತಿಸಲಿಕ್ಕಾಗೋದಿಲ್ಲ ವ್ಯತ್ಯಾಸದ ಚಿಹ್ನೆಗಳು ಬರುವವರೆಗೆ ಕಾಯಬೇಕಷ್ಟೇ ಹೊರತು ಇಲ್ಲದೆ ಇದ್ರೆ ಗೊತ್ತಾಗೋದಿಲ್ಲ ಅಂತ ಅರ್ಥ ಭೇದ ಇಲ್ಲ ಅನ್ನೋದರೊಳಗೆ ತಾತ್ಪರ್ಯ ಅಲ್ಲ ವ್ಯಾಸರಾಜರದು ಅಂತ ತಿಳಿಯಬೇಕು ಇರಲಿ ಇಲ್ಲಿ ಬರುವ ಸಮಸ್ಯೆಗಳೇನು ನೋಡಿಕೊಳ್ಳಿ ಕಾಲ ನದ್ಯೋಗ ನದ್ಯೋಗ ವೇಗೇನ ಭೂತಾನಾಂ ಪ್ರಭವಾಪ್ಯವು ನಿತ್ಯವೇ ನದೃಶ್ಯೇತೆ ಆತ್ಮನಃ ಅಗ್ನೇಹೇ ಯಥಾರ್ಚಿಶಾಮ್ ಅಂತ ಹೇಳಿದ್ದಾರೆ ದೇಹಕ್ಕೆ ಯಾವಾಗಲೂ ಹುಟ್ಟು ಸಾವುಗಳಿವೆ ಅಂತ ಈ ಮಾತು ಎಂದಾದರೂ ಸರಿನಾ ಹೇಳಿ ಒಂದು ಸಲ ಸತ್ ಮೇಲೆ ಮುಗ್ದೋಯ್ತವು ಮತ್ತೆ ಹುಟ್ಟೋದು ಬೇರೆ ವಸ್ತುನೇ ಅದು ಯಾವಾಗಲೂ ಇವರು ಸಾಯ್ತಾ ಇರ್ತಾರೆ ಅಂದರೆ ಏನು ಅರ್ಥ ಆ ಮಾತಿಗೆ ಸುಮ್ಮನೆ ಔಪಚಾರಿಕವಾಗಿ ಅಂತಾರೆ ಕೆಲವರು ದಿವಸ ಸಾಯ್ತೀನಿ ಅಂತ ಸಾಯ್ತೀನಿ ದುಃಖ ಆಗ್ತದೆ ಅಂತ ಇಷ್ಟೇ ಅರ್ಥ ಅನೇಕ ಸಮಸ್ಯೆಗಳಿವೆ ದುಃಖ ಆಗ್ತಾಯಿದೆ ಅಂತ ಅರ್ಥವೇ ಹೊರತು ನಿಜವಾಗಿ ಸತ್ತಿದ್ದಾನೆ ಅನ್ನೋ ಅರ್ಥನೇ ತೆಗೆದುಕೊಳ್ಳೋದಾದರೆ ಒಂದೇ ಸಲ ಸಾಯೋದು ಎರಡು ಸಲ ಸಾಯೋದು ಏನೇನೋ ಕೆಲವರಿಗೆ ಅವಸರವಸರೂ ಇರ್ತದೆ ತಿಳುವಳಿಕೆನೂ ಕಡಿಮೆ ಇರ್ತದೆ ಮಾತಾಡುವಾಗ ಏನೇನೋ ಮಾತಾಡ್ತಿರ್ತಾರೆ ಏನು ಪ್ರಶ್ನೆ ಕೇಳಬೇಕು ಅಂತ ಗೊತ್ತಾಗಿರೋದಿಲ್ಲ ಇವತ್ತು ಉಪನ್ಯಾಸಕ್ಕೆ ಅಥವಾ ಇವತ್ತೇನೋ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು ದೊಡ್ಡ ಹೋಮ ಮಾಡಿದ್ವಿ ವ್ರತಿ ಓ ಮೊದಲೇ ಸಲ ಮಾಡಿಸಿದರೆ ಹೌದು ಹೋಗುತ್ತೆ ಮೊದಲೇ ಸಲ ಪವಮಾನ ಹೋಮನೂ ಆಯಿತು ಅದನ್ನು ಮೊದಲೇ ಇಲ್ಲ ಅನೇಕ ಸಲ ಆಗಿತ್ತು ಈ ಸಲೂ ಪ್ರತಿ ವರ್ಷವೂ ಮಾಡ್ತೀವಿ ಅದಕ್ಕೆ ಮಾಸದಲ್ಲಿ ಮೂವತ್ತ್ ಮೂರು ಹೋಮ ಈ ಸಲವೂ ಮಾಡಿದ್ದೇವೆ ಹೀಗೆ ಸಹಜವಾಗಿ ಪ್ರಶ್ನೋತ್ತರಗಳು ಇರ್ತದೆ ಪರವಾಗಿಲ್ಲ ಚೆನ್ನಾಗಿರ್ತದೆ ಬಿದ್ದುಬಿಟ್ಟೆ ಮನೆಯಲ್ಲಿ ಭಾಳ ಇದು ಇಂಥದೆಲ್ಲ ಗ್ರೆನೇಟ್ ಹಾಕಿ ಭಾರಿ ಪಾಲಿಷ್ ಮಾಡಿದ್ದಕ್ಕೆ ಬಿದ್ದುಬಿಟ್ಟು ಮೊದಲೇ ಸಲ ಬಿದ್ದೆಯಾ ಇಲ್ಲ ನಿನ್ನೂ ಬಿದ್ದಿದ್ದೆ ಇವತ್ತೂ ಬಿದ್ದೆ ಪರವಾಗಿಲ್ಲ ಏನೋ ಯಾಕೆ ಬಹಳ ಡಲ್ಲಾಗಿದ್ದೀರಿ ಏನು ಮಾಡೋದು ತಂದೆ ಹೋಗಿಬಿಟ್ರು ಭಾಳ ದುಃಖ ಆಗಿದೆ ಮೊದಲೇ ಸಲ ಸತ್ರ ಏನಿಲ್ಲ ಪ್ರಶ್ನೆಗೆ ಮೊದಲೇ ಸಲ ಸತ್ರವು ಎರಡನೇ ಸಲ ಸತ್ರು ಅಂತ ಇರ್ತದ ಎಂದಾದರೂ ನಗಬೇಡಿ ನಗೋ ಹಾಗೆ ಭಾಗವತದಲ್ಲಿ ಮಾತಿದೆ ಶ್ರೀಮದಾಚಾರ್ಯರ ತಾತ್ಪರ್ಯ ಇಲ್ಲದೇ ಇದ್ದರೆ ಏನಾಗತ್ತೆ ನೋಡಿ ಎಂತಹ ಭಾಗವತ ವೇದವ್ಯಾಸ ದೇವರ ವಾಣಿ ಅರ್ಥ ಮಾಡಿಕೊಳ್ಳದೆ ಇದ್ದರೆ ಹೀಗಿದೆ ಹೀಗೆ ಅನಿಸಿಲ್ಲ ನಿಮಗೆ ಕನ್ನಡದಲ್ಲಿ ಕೇಳಿಲ್ಲ ಅಂತ ಆದರೆ ಓದಿದರೆ ಅಷ್ಟೇ ಅರ್ಥ ನಿತ್ಯವೂ ಅಪಿ ಪ್ರಭಾವ ಪು ಅಂತಾರೆ ಈ ದೇಹಕ್ಕೆ ನಿತ್ಯವೂ ಹುಟ್ಟು ಸಾವುಗಳಿದೆ ಅಲ್ರೆಡಿ ಸತ್ತರೆ ಆ ದೇಹ ಹೋಯ್ತು ಬೇರೆ ದೇಹ ಬಂತು ನಿತ್ಯವದಲ್ಲಿಯೂ ಒಂದೇ ದೇಹ ಆತ್ಮನಃ ಏಕವಚನ ದೇಹಕ್ಕೆ ಹುಟ್ಟು ಸಾವುಗಳು ನಿತ್ಯದಲ್ಲಿಯೂ ಇವೆ ಸತ್ತ ದೇಹ ಹೋಯ್ತು ಹೊಸ ದೇಹ ಬಂತು ಅದು ಹುಟ್ಟಿತು ಅದು ಸತ್ತಿತು ಒಂದೇ ದೇಹಕ್ಕೆ ಯಾವಾಗಲೂ ಹುಟ್ಟು ಸಾವುಗಳಿದೆ ಅಂತ ಹೇಗೆ ಹೇಳೋದು ಹೋದ ದೇಹವೇ ಬೇರೆ ಬಂದ ದೇಹವೇ ಬೇರೆ ಇಲ್ಲ ಒಂದೇ ದೇಹ ಇದೆ ಹಾಗಾದರೆ ಸುಮ್ಮನಿದ್ದು ಬಿಡಿ ಹುಟ್ಟೋದು ಸಾಯೋದು ಇದೆ ಅಂತ ಅನ್ನಬೇಡಿ ಯಾವುದಾದರೂ ಒಂದು ಹೇಳಿ ಏನಾದರೂ ಒಂದಾಗಲಿ ಹುಟ್ಟು ಸಾವು ಇದೆ ಅಂತಾದರೂ ಆಗಲಿ ಆಗ ಬೇರೆ ಬೇರೆ ದೇಹಗಳನ್ನು ತೋಪಿಬಿಡೋಣ ಇಲ್ಲ ಅಂದರೆ ಹುಟ್ಟು ಸಾವುಗಳು ಇಲ್ಲ ಅಂತಾದರೂ ಹೇಳಿ ಎರಡೂ ಅನ್ನಬೇಡಿ ಏನಾದರೂ ಒಂದಾಗಲಿ ಶ್ರೀಮದಾಚಾರ್ಯರು ಅಂತಾರೆ ಯಾಕೆ ಎರಡೂ ಆಗಲಿ ಅಂತಾರೆ ಶ್ರೀಮದಾಚಾರ್ಯ ಹುಟ್ಟು ಸಾವುಗಳೂ ಇದೆ ಒಂದೇ ದೇಹಕ್ಕೇ ಇದೆ ಇದೆರಡೂ ಹೇಗೆ ಅನ್ನುವುದಕ್ಕೆ ಇಷ್ಟು ದೊಡ್ಡ ವಿಸ್ತಾರವಾದ ತಾತ್ಪರ್ಯವನ್ನು ಬರೀತಾ ಇದ್ದಾರೆ ಅದರ ಅಭಿಪ್ರಾಯ ಮೊದಲು ಹೇಳಿಬಿಡ್ತೇನೆ ಅಂದರೆ ವಾಕ್ಯಗಳು ಸುಲಭವಾಗಿ ಅದಕ್ಕೆ ಶ್ರೀಮದಾಚಾರ್ಯರ ಅಭಿಪ್ರಾಯ ನಮ್ಮ ಸೂಕ್ಷ್ಮವಾದ ಸಿದ್ಧಾಂತದ ರಹಸ್ಯ ಇದೆ ಏನು ಕಾಲ ಒಂದೊಂದು ಕ್ಷಣ ಕಳೆದ ಹಾಗೆ ಒಂದು ದೇಹದ ಉತ್ಪತ್ತಿ ವಿನಾಶಗಳಾಗ್ತದೆ ಆದರೆ ದೇಹ ಒಂದೇ ವಿಶಿಷ್ಟ ಬೇರೆ ವಿಶಿಷ್ಟ ಒಂದು ಅಂದರೆ ಒಬ್ಬ ವ್ಯಕ್ತಿ ಕೈಯಲ್ಲಿ ಕೋಲು ಹಿಡಿದುಕೊಳ್ತಾನೆ ದಂಡ ವಿಶಿಷ್ಟ ಅಂತ ಕರೀತಾರೆ ಅದನ್ನು ಬಿಟ್ಟ ಅಂದರೆ ದಂಡ ವಿಶಿಷ್ಟ ಹೋದ ದೇವದತ್ತ ಸತ್ತಿಲ್ಲ ದೇವದತ್ತ ಇದ್ದಾನೆ ದಂಡ ಹಿಡಿದುಕೊಂಡಿದ್ದ ಕೈಯಲ್ಲಿ ದಂಡ ವಿಶಿಷ್ಟನಾಗಿದ್ದ ದಂಡ ವಿಶಿಷ್ಟನಾದ ದೇವದತ್ತ ಕೋಲು ಹಿಡಿದಾಗ ಅವನಿಗೆ ದಂಡೀ ದಂಡ ವಿಶಿಷ್ಟ ಅಂತ ಕರೀತಾರೆ ಕೋಲು ಬಿಟ್ಟ ಅಂದರೆ ದಂಡ ವಿಶಿಷ್ಟ ದೇವದತ್ತ ಇದ್ದಾನೆ ಈಗ ಇಲ್ಲ ಇಲ್ಲಾಂದರೆ ದೇವದತ್ತನೇ ಇಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ ವ್ಯಕ್ತಿಯೇ ಇಲ್ಲ ಅಂತ ಅರ್ಥ ಅಲ್ಲ ವ್ಯಕ್ತಿ ಇದ್ದಾನೆ ಅವನ ಕೈಯಲ್ಲಿ ದಂಡ ಇಲ್ಲ ಅಂತ ಇಷ್ಟೇ ಅರ್ಥ ವಿಶೇಷಣ ಹೋಗಿದೆ ಆದರೆ ವಿಶೇಷಣ ಇದ್ದಾಗ ಒಂದು ವಿಶಿಷ್ಟವಾದ ಆಕೃತಿ ಬರುತ್ತಲ್ಲ ಆ ತರಹದ ಆಕೃತಿ ಈಗಿಲ್ಲ ಇದೆ ಏನಿದೆ ಅದರೊಳಗಿನ ವಿಶೇಷ ಭಾಗ ಏನಿದೆ ಅದು ಉಳಿದಿದೆ ಹಾಗೆ ಈಗ ಒಂದು ಕ್ಷಣ ಎಂಟು ಇಪ್ಪತ್ತು ಅನ್ನುವ ಒಂದು ಈ ಹೊತ್ತಿಗೆ ಏನೊಂದು ಕ್ಷಣ ಇದೆ ಎಂಟು ನಿಮಿಷಕ್ಕೆ ಯಾವ ಒಂದು ಕ್ಷಣ ಇದೆ ಆ ಕ್ಷಣದ ಸಂಬಂಧ ನಮ್ಮ ನಿಮ್ಮೆಲ್ಲರಿಗಿದೆ ಹಾಗಾದರೆ ನಾವೇನಾಗಿದ್ದೇವೆ ಈಗ ಕ್ಷಣ ಆಗಿದ್ದೇವೆ ಏನದ್ರಾಗ ಸತ್ತು ಹೋದ್ವಿ ಈಗೆಲ್ಲರೂ ಯಾಕೆ ಎರಡನೇ ಕ್ಷಣ ಬಂತಲ್ಲ ಒಂದನೆಯ ಕ್ಷಣದಿಂದ ವಿಶಿಷ್ಟರಾಗಿದ್ದೆವು ಒಂದನೆಯ ಕ್ಷಣ ಕಳೆದರೆ ನಾವು ಎರಡನೆಯ ಕ್ಷಣದಿಂದ ವಿಶಿಷ್ಟರಾಗ್ತೇವೆ ಒಂದನೆಯ ಕ್ಷಣ ಹೋದದ್ದಕ್ಕೆ ಒಂದನೆಯ ಕ್ಷಣದಿಂದ ವಿಶಿಷ್ಟರಾದ ವ್ಯಕ್ತಿಗಳು ಈಗ ಇಲ್ಲಿ ಉಂಟ ಇಲ್ಲ ಇಲ್ಲ ಅಂದರೆ ಸತ್ತರು ಅಂತ ಅರ್ಥ ಒಂದನೆಯ ಕ್ಷಣದಿಂದ ವಿಶಿಷ್ಟರಾದ ವ್ಯಕ್ತಿಗಳು ಇಲ್ಲಿದ್ದಾರಾ ಒಂದನೇ ಕ್ಷಣ ಅಂದರೆ ಭಾಳ ಕ್ಷ ಬಿಟ್ಬಿಡಿ ಸ್ಥೂಲವಾಗಿ ತೆಗೆದುಕೊಳ್ಳಿ ಎಂಟು ಗಂಟೆ ಎಂಟು ಗಂಟೆ ಈಗಿದೆಯಾ ಎಂಟು ಗಂಟೆಯಿಂದ ವಿಶಿಷ್ಟರಾದ ವ್ಯಕ್ತಿಗಳು ನಾವಿಲ್ಲಿದ್ದೇವಾ ನಾವಿದ್ದೇವೆ ಎಂಟು ಗಂಟೆಯಿಂದ ಕೂಡಿಕೊಂಡಿದ್ದೇವಾ ಇಲ್ಲ ಎಂಟು ಗಂಟೆಯಿಂದ ಕೂಡಿಕೊಂಡ ವ್ಯಕ್ತಿಗಳು ಈಗಿದ್ದಾರಾ ಇನ್ನು ಮುಂದಾದರೂ ಅವರು ಉಂಟ ಇಲ್ಲ ಇನ್ನು ಮುಂದೆ ಇಲ್ಲ ಅಂದ್ರೇನು ನೋ ಮೋರ್ ಸತ್ತ ಅಂತೇ ಅರ್ಥ ಈಸ್ ನೋಮೋರ್ ಅಂದ್ರೇನು ಸತ್ತ ಎಂಟು ಗಂಟೆಯಿಂದ ಕೂಡಿದ ವ್ಯಕ್ತಿಗಳು ಯಾರೂ ಇನ್ನು ಮುಂದೆ ಇಲ್ಲ ಅಂದರೆ ಸತ್ತರು ಅಂತೇ ಅರ್ಥ ಅದಕ್ಕೆ ಆದರೆ ಯಾರ್ದಾದ್ರೂ ಶ್ರಾದ್ದ ಆಗ್ತದ ಇಲ್ಲಿ ಯಾರ್ದು ಆಗೋದಿಲ್ಲ ಯಾಕೆ ಆ ವಿಶಿಷ್ಟರು ಇಲ್ಲದೇ ಇದ್ದರೂ ವ್ಯಕ್ತಿಗಳು ಉಳಿದಿದ್ದಾರೆ ಶುದ್ಧ ಅಂತಾರೆ ಅದಕ್ಕೆ ಭಾರಿಭಾಷಿಕವಾಗಿ ವ್ಯಕ್ತಿಗಳು ಉಂಟು ವಿಶಿಷ್ಟ ಇಲ್ಲ ಹಾಗಾದರೆ ಮತ್ತೆ ಸಮಸ್ಯೆ ಬಂತು ಹೋದವರು ಬೇರೆ ಇದ್ದವರು ಬೇರೆ ಅಂತೆ ಆಯ್ತಲ್ಲ ಮತ್ತೆ ವಿಶಿಷ್ಟವಾದ ವಸ್ತು ಬೇರೆ ಉಳಿದದ್ದು ಶುದ್ಧ ವ್ಯಕ್ತಿ ಬೇರೆ ಶುದ್ಧವಾದ ವ್ಯಕ್ತಿಗಳು ಉಳದೇ ಬಿಟ್ಟಿದ್ದಾರೆ ಅವರು ಹುಟ್ಟಿಯೂ ಇಲ್ಲ ಸತ್ತೂ ಇಲ್ಲ ಹುಟ್ಟು ಸಾವುಗಳು ಯಾರಿಗೆ ವಿಶಿಷ್ಟರಿಗೆ ಅವರು ಹುಟ್ಟುತ್ತಾ ಇದ್ದಾರೆ ಸಾಯ್ತಾ ಇದ್ದಾರೆ ಸಾಯಲಿ ಹೋದ ವಿಶಿಷ್ಟ ಹೋಗೇ ಬಿಡ್ತು ಮತ್ತೆ ಬಂದಿಲ್ಲ ಹಾಗಾದರೆ ಮತ್ತೆ ಹುಟ್ಟೋದು ಮತ್ತೆ ಸಾಯೋದು ಮತ್ತೆ ಇಲ್ಲ ಒಮ್ಮೆ ಹುಟ್ಟಿತು ಎಂಟು ಗಂಟೆಯಿಂದ ಕೂಡಿಕೊಂಡ ನಾವು ಒಮ್ಮೆ ಇದ್ದೆವು ಆಗ ಹೋದೆವು ಮುಗದೇ ಹೋಯಿತು ಆಮೇಲೆ ಎಂಟು ಹೊಡೆದು ಒಂದು ಕ್ಷಣ ಆ ಒಂದು ಕ್ಷಣದಿಂದ ಕೂಡಿಕೊಂಡ ವಿಶಿಷ್ಟ ವ್ಯಕ್ತಿಗಳು ಬೇರೆನೇ ಬಂದರು ಅವರು ಹೋದರು ಆಗ ಈಗ ಇದ್ದ ಶುದ್ಧ ವ್ಯಕ್ತಿಗಳೇನಿದ್ದಾರೆ ಅವರು ಬೇರೆಯೇ ಅಲ್ಲ ಆ ವಿಶಿಷ್ಟ ಮತ್ತು ಶುದ್ಧಗಳಲ್ಲಿ ಭೇದಾಭೇದವಿದೆ ಅವರು ಬೇರೆ ಇವರು ಬೇರೆ ಅಲ್ಲ ಒಂದೇ ಒಂದೇ ಅಲ್ಲ ಬೇರೆ ಎರಡು ಸರಿ ಅದು ಹೇಗೆ ಈಗ ನೋಡಿ ನಾನು ಇದನ್ನು ಕೈಯಲ್ಲಿ ಹಿಡಿದುಕೊಂಡಾಗ ನಿಮಗೆ ಒಂದು ಆಕಾರ ಕಾಣಿಸ್ತಾ ಇದೆ ನಿಮ್ಮ ಕಣ್ಣು ಮುಂದೆ ಒಂದು ಆಕಾರ ಇದರೊಳಗೆ ಇದು ಸೇರಿದೆ ಪುಸ್ತಕ ನಾನು ಇದನ್ನು ಕೆಳಗಿಟ್ಟೆ ಈಗ ನಾನು ಕಾಣಿಸೋದು ಬೇರೆ ತರಹ ಇದನ್ನು ನೀವು ಒಪ್ತಿರೋ ಇಲ್ವೋ ಒಪ್ಪದೆ ಏನು ಮಾಡ್ತೀರಿ ಒಪ್ಪೇ ಒಪ್ತೀರಿ ಪುಸ್ತಕವನ್ನು ಹಿಡಿದಾಗ ಇರುವಂತಹ ಒಂದು ನನ್ನ ಆಕೃತಿ ಬಿಟ್ಟಾಗ ಇರುವ ನನ್ನ ಆಕೃತಿ ಇವುಗಳಲ್ಲಿ ವ್ಯತ್ಯಾಸ ಇದೆ ಹೌದಾ ಹಾಗಾದರೆ ಆ ವಿಶಿಷ್ಟ ಮತ್ತು ನಾನು ಶುದ್ಧ ನಾನು ಶುದ್ಧ ಇದು ಸೇರಿದಾಗ ನಾನು ವಿಶಿಷ್ಟ ಈ ವಿಶಿಷ್ಟ ಹಾಗೂ ಇದನ್ನು ಬಿಟ್ಟ ನಾನು ಶುದ್ಧ ನಾವಿಬ್ಬರೂ ಬೇರೆ ಯಾಕೆ ಬೇರೆ ಬೇರೆ ತರಹ ಕಾಣಿಸ್ತಾ ಇದೆ ಆದರೆ ಇದು ಯಾವಾಗ ಬೇರೆ ನಾನು ಕೆಳಗಿಟ್ಟಾಗ ನಿಮಗೆ ಹೀಗೆ ಅನಿಸ್ತಾ ಇದೆ ಈ ಯಾ ಇವರು ಇದು ಬೇರೆ ಇದು ಬೇರೆ ಅಂತ ಆದರೆ ಹೀಗೆ ಹಿಡಿದಾಗ ಸ್ವಾಮಿಗಳು ಬೇರೆ ಈ ಪುಸ್ತಕ ಹಿಡಿದುಕೊಂಡ ಆಕೃತಿ ಏನಿದೆ ಇವರೊಬ್ಬರು ಬೇರೆ ಸ್ವಾಮಿಗಳು ಉಪನ್ಯಾಸ ವ್ಯವಸ್ಥೆ ಮಾಡಿದಾಗ ಇವರದೇ ಯಾಕೆ ಉಪನ್ಯಾಸ ಪ್ರಾರಂಭ ಆಯಿತು ಅಂತ ಯಾರೂ ಆಕ್ಷೇಪ ಮಾಡ್ತಾ ಇಲ್ವಲ್ಲ ಈಗ ಯಾಕೆ ಮಾಡಿ ಯಾರಾದರೂ ನೋಡಿ ಇದೊಂದು ವಿಶಿಷ್ಟ ಆಕೃತಿಯ ವ್ಯಕ್ತಿ ನಿಮ್ಮ ಮುಂದೆ ಒದರ್ತಾ ಇದೆ ಯಾಕೆ ವ್ಯವಸ್ಥೆ ಮಾಡಿದ್ದು ಈ ವ್ಯಕ್ತಿಯ ಉಪನ್ಯಾಸಕ್ಕೆ ಆದ್ರೆ ಈಗ ಈ ವ್ಯಕ್ತಿ ಯಾಕೆ ಒದರ್ತಾ ಇದ್ದಾನೆ ಅಂತ ಯಾರೂ ಆಕ್ಷೇಪ ಮಾಡ್ತಾ ಇಲ್ಲ ಸುಮ್ಮನೆ ಇದ್ದೀರಿ ಯಾಕೆ ಹೇಳಿ ನನಗೆ ಉತ್ತರ ಒಂದೇ ಈ ವಿಶಿಷ್ಟ ಆಕೃತಿ ಸ್ವಾಮಿಗಳು ಬೇರೆ ಅಲ್ಲ ಒಂದೇ ಓ ಒಂದೇನಾ ಹಾಗಾದರೆ ಈಗೆಲ್ಲಿದೆ ಆ ವಿಶಿಷ್ಟ ಆಕೃತಿ ಇಲ್ವಲ್ಲ ಒಂದೇ ಆಗಿದ್ದರೆ ಇರಬೇಕಲ್ಲ ನನ್ನನ್ನು ಬಿಟ್ಟು ನಾನು ಹೋಗಬಹುದಾ ಹೇಳಿ ಪ್ರವಚನ ನಡೀತಾ ಇರಲಿ ಒಂದು ಸ್ವಲ್ಪ ಕೆಲಸ ಇದೆ ಒಳಗೆ ಬನ್ನಿ ಅಲ್ಲ ಪ್ರವಚನ ಬಿಟ್ಟು ಪ್ರವಚನ ಇರಲಿ ನಾನು ಒಳಗೆ ಅಂದರೆ ನನ್ನನ್ನು ಬಿಟ್ಟು ನಾನು ಹೋಗ್ಬೋದಾ ನಾನು ಇಲ್ಲಿಯೇ ಉಪನ್ಯಾಸಕ್ಕೆ ನನ್ನನ್ನು ನಾನು ಬಿಟ್ಟು ನಾನು ಆಚೆ ಹೋಗ್ಬೋದಾ ಇಲ್ಲ ನನ್ನನ್ನು ಬಿಟ್ಟು ನಾನು ಆಚೆಗೆ ಹೋಗುವಂತಿಲ್ಲ ಆದರೆ ಈ ಆಕೃತಿಯನ್ನು ಬಿಟ್ಟು ನಾನಿರ್ತೇನೆ ಈಗ ನೋಡಿ ಈ ಆಕೃತಿಯನ್ನು ಬಿಟ್ಟೆ ನನ್ನ ಬಣ್ಣ ಬದಲಾಯಿತು ಬೇಕು ಅಂದರೆ ಬಟ್ಟೆನೂ ತೆಗಿಯಂದರೆ ತೆಗಿತೇನೆ ಶ್ರೀಮದಾಚಾರ್ಯರ ಸಿದ್ಧಾಂತ ತಿಳಿಯುವುದಕ್ಕೆ ಏನು ತೆಗಿಯೋದಕ್ಕೂ ಸಿದ್ಧ ಹಾಗಾದರೆ ಈಗ ನಾನಿದ್ದೇನೆ ನೋಡಿ ನಾನೇ ಇದ್ದೇನೆ ನನ್ನನ್ನು ಬಿಟ್ಟು ನಾನಿರಲು ಸಾಧ್ಯ ಇಲ್ಲ ಆದರೆ ಈ ಆಕೃತಿಯೂ ನಾನೇ ಆದರೆ ಇದನ್ನು ಬಿಟ್ಟು ನಾನಿದ್ದೇನೆ ಎನ್ನುವುದು ಸತ್ಯ ಏನು ಹೀಗಾದರೆ ಹಾಗಾದರೆ ಈ ವಿಶಿಷ್ಟ ಆಕೃತಿ ಮತ್ತು ನಾನು ಅರ್ಥಾತ್ ವಿಶೇಷ ಈ ದೇಹ ಬೇರೆ ಅಲ್ಲ ಒಂದೇ ಅನ್ನೋದಕ್ಕಾಗಿಯೇ ನಾನು ಮೈ ಮೇಲೆ ಹೊದ್ದರೂ ಸರಿ ಯಾವ ಬಟ್ಟೆಯನ್ನು ಹಾಕಿಕೊಳ್ಳದೇ ಇದ್ದರೂ ಸರಿ ಸ್ವಾಮಿಗಳೇ ಮಾತಾಡ್ತಾರೆ ಅಂತ ನೀವು ತಿಳಿತೀರಿ ಯಾಕೆ ಬಟ್ಟೆ ಹೊತ್ತುಕೊಂಡ ಸ್ವಾಮಿಗಳು ಒದೆಯದೇ ಇದ್ದ ಸ್ವಾಮಿಗಳು ಇಬ್ಬರೂ ಒಂದೇ ಬೇರೆ ಅಲ್ಲ ಹಾಗಾದರೆ ಆ ವಿಶಿಷ್ಟ ವಸ್ತ್ರ ವಿಶಿಷ್ಟ ಮತ್ತು ಶುದ್ಧ ಒಂದು ಅನ್ನುವುದು ನಿಮ್ಮ ಅನುಭವಕ್ಕಿದೆ ಆದರೆ ಒಂದು ಅಂತೂ ಮಾತ್ರ ಅನುಭವ ಇಲ್ಲ ಬೇರೆ ಅಂತೂ ಅನುಭವ ಇದೆ ಯಾಕೆ ಬೇರೆ ಅಂತ ಅನುಭವ ಇದೆ ಅದನ್ನು ಬಿಟ್ಟಾಗಲೂ ನಾನಿದ್ದೇನಲ್ಲ ಒಂದೇ ಆಗಿದ್ದರೆ ನನ್ನನ್ನು ನಾನು ಬಿಡದಂತೆ ವಸ್ತ್ರವನ್ನು ಬಿಡದೆ ನಾನಿರಬೇಕಾಗಿತ್ತು ವಸ್ತ್ರವನ್ನು ಬಿಡದೆ ನಾನಿರ್ ಬಿಟ್ಟು ನಾನು ಇರ್ತೇನೆ ಎಂದ ಮೇಲೆ ಬೇರೆ ಆದರೆ ವಸ್ತ್ರವನ್ನು ಹೊತ್ತಿಕೊಂಡು ಇದ್ದಾಗ ವಸ್ತ್ರ ಹೊತ್ತಿಕೊಂಡವರೊಬ್ಬರು ಬೇರೆ ಇಲ್ಲಿ ಕುಳಿತಿದ್ದಾರೆ ಸ್ವಾಮಿಗಳೊಬ್ಬರು ಬೇರೆ ಕುಳಿತಿದ್ದಾರೆ ಅಂತ ಇಬ್ಬರು ನಿಮಗೆ ಕಾಣಿಸೋದಿಲ್ಲ ಒಂದೇ ವಸ್ತು ಕಾಣಿಸ್ತದೆ ಹಾಗಾದರೆ ಒಂದು ಅರ್ಥವಾಯ್ತಾ ಸರಿಯಾಗಿ ನೀನು ಬಟ್ಟೆ ಮೇಲಿಂದು ಅನುಭವಕ್ಕೆ ತಂದುಕೊ ಇದು ನಗುವ ವಿಷಯ ಅಲ್ಲ ಬಟ್ಟೆಯನ್ನು ನಾವು ವಸ್ತ್ರವನ್ನು ಹಾಕಿಕೊಂಡಾಗ ವಸ್ತ್ರ ವಿಶಿಷ್ಟವಾದ ಆಕೃತಿ ಏನಿದೆ ಆ ಆಕೃತಿಯನ್ನು ಬಿಟ್ಟು ನಾನು ಅಂತ ಪ್ರತ್ಯೇಕ ತೋರ್ತೇನೆ ನಿಮಗೆ ಇಲ್ಲ ಇಲ್ಲಿ ಸ್ವಾಮಿಗಳೊಬ್ಬರು ಕುಳಿತಿದ್ದಾರೆ ವಸ್ತ್ರವಿಶಿಷ್ಟ ಆಚಾರ್ಯರೊಬ್ಬರು ಕುಳಿತಿದ್ದಾರೆ ಇಲ್ಲ ಒಬ್ಬರೇ ಕುಳಿತಿತ್ತು ಹಾಗಾದರೆ ಒಂದು ಅನ್ನುವುದನ್ನು ಗಟ್ಟಿಯಾಗಿ ಮನಸ್ಸಿನಲ್ಲಿ ಇಟ್ಕೊಂಬಿಡಿ ಒಂದು ಹಾಗಾದರೆ ಒಂದು ಅಂತೆ ಒಪ್ಪಿಬಿಡೋಣ ಅಂತಂದರೆ ಅದೂ ಒಪ್ಪು ಹಾಗಿಲ್ಲ ಯಾಕೆ ವಸ್ತ್ರ ಆಕೃತಿ ಅಲ್ಲದೆ ನನ್ನದೇ ಆದಂತಹ ಒಂದು ಆಕೃತಿ ನನಗೆ ಬೇರೆ ಇದೆ ಹಾಗಾದರೆ ಒಂದು ಅನ್ನುವುದು ಸತ್ಯ ಬೇರೆ ಎನ್ನುವುದು ಸತ್ಯ ಇದನ್ನೇ ಆಚಾರ್ಯರು ಹೇಳಿದರು ಭೇದ ಅಭೇದ ಎರಡೂ ಇವೆ ಭೇದಾಭೇದಗಳು ಹಾಗಾದರೆ ನಾವು ಪ್ರಕೃತಕ್ಕೆ ಬರಬೇಕು ಈ ದೇಹ ಇದು ಬಟ್ಟೆ ಎನ್ನುವುದು ದೊಡ್ಡದಾಗಿ ಕಾಣಿಸ್ತದೆ ಅನ್ನೋದಕ್ಕೆ ಹೇಳಿದೆ ಈಗ ಬಟ್ಟೆ ತನಕ ಸೂಕ್ಷ್ಮಕ್ಕೆ ಬರೋಣ ಕ್ಷಣ ಒಂದು ಕ್ಷಣ ಮೊದಲನೆಯ ಕ್ಷಣದಿಂದ ವಿಶಿಷ್ಟವಾದ ದೇಹ ಹುಟ್ಟಿತು ಆ ಕ್ಷಣ ಹೋಗುವುದರ ಜೊತೆಗೆ ಆ ಮೊದಲನೇ ಕ್ಷಣದಿಂದ ಕೂಡಿಕೊಂಡ ವಿಶಿಷ್ಟವಾದ ದೇಹವು ಹೋಯಿತು ಅಂತಂತೇವೆ ಹೋದರೂ ಆ ಶುದ್ಧವಾದ ದೇಹ ಅನ್ನೋದು ಉಳಿದಿದೆ ವಿಶಿಷ್ಟಾಕೃತಿ ಮಾತ್ರ ಹೋಗಿದೆ ದೇಹ ಅನ್ನೋದು ವಿಶೇಷ ಉಳಿದಿದೆ ಅದೇ ದೇಹನೇ ಮತ್ತೆ ಎರಡನೇ ಕ್ಷಣದಿಂದ ವಿಶಿಷ್ಟ ಎರಡನೇ ಕ್ಷಣದಿಂದ ವಿಶಿಷ್ಟವಾಗಿ ಮತ್ತೆ ಹುಟ್ಟಿತು ಮತ್ತೆ ಸತ್ತು ಎರಡನೇ ಕ್ಷಣ ಹೋದಾಗ ಅಂದರೆ ಏನಾಯಿತು ಒಂದು ಕಂಟಿನ್ಯೂವಸ್ ಆಗಿ ಇದ್ದ ಒಂದು ವಸ್ತು ಇದೆ ಅದು ಯಾವುದು ದೇಹ ಯಾವುದೋ ಹುಟ್ಟೋದು ಸಾಯೋದು ಮತ್ತು ಇನ್ಯಾವುದೋ ಹುಟ್ಟೋದು ಸಾಯೋದು ಅಲ್ಲ ಒಂದೇ ಒಂದು ದೇಹ ಅನುಸ್ಯೂತವಾಗಿ ಕಂಟಿನ್ಯೂವಸ್ ಆಗಿ ಇದೆ ಆ ದೇಹ ಒಂದನೆಯ ಕ್ಷಣ ಬಂದಾಗ ಒಂದನೆಯ ಕ್ಷಣದಿಂದ ವಿಶಿಷ್ಟವಾಯಿತು ಒಂದನೆಯ ಕ್ಷಣದಿಂದ ವಿಶಿಷ್ಟವಾಗಲಿಲ್ಲ ಇಷ್ಟೇ ಅರ್ಥದಲ್ಲಿ ಹುಟ್ಟಿದೆ ಸತ್ತಿದೆ ಅಂತ ಹೇಳ್ತಾ ಹೋಗ್ತೇವೆ ಒಂದನೆಯ ಕ್ಷಣದಿಂದ ವಿಶಿಷ್ಟವಾಗಿ ಹುಟ್ಟಿತು ಒಂದನೆಯ ಕ್ಷಣದಿಂದ ವಿಶಿಷ್ಟವಾಗಿ ಇನ್ನು ಮುಂದೆ ಇಲ್ಲ ಸತ್ತಿದೆ ಆದರೆ ವಿಶಿಷ್ಟವಾಗಿ ಇಲ್ಲದೇ ಇದ್ದರೂ ಶುದ್ಧವಾಗಿದೆ ಈ ಬಟ್ಟೆಯನ್ನು ನಾನು ಕೆಳಗಿಟ್ಟಾಗ ಈ ವಸ್ತ್ರ ವಿಶಿಷ್ಟವಾಗಿ ನಾನಿಲ್ಲ ಇನ್ನು ಮುಂದೆ ನಿಜ ಈ ವಸ್ತ್ರ ವಿಶಿಷ್ಟವಾಗಿ ನಾನಿನ್ನು ಮುಂದೆ ಇಲ್ಲ ಅಂದ ಮಾತ್ರಕ್ಕೆ ನಾನೇ ಇಲ್ಲ ಅಂತ ಅರ್ಥವಲ್ಲ ಆದರೆ ಈ ವಸ್ತ್ರ ವಿಶಿಷ್ಟವಾಗಿ ನಾನು ಇನ್ನು ಮುಂದೆ ಇಲ್ಲ ಅನ್ನೋ ಮಾತು ತಪ್ಪಲ್ಲಲ್ಲ ಎರಡೂ ಸರಿ ಹಾಗಾದರೆ ನಾನು ಅನ್ನುವುದು ಕಂಟಿನ್ಯೂವಸ್ ಆಗಿದೆ ಒಂದೇ ದೇಹ ನಾನು ಅನ್ನೋದಕ್ಕೆ ಇಲ್ಲಿ ದೇಹ ಅಂತ ಹೇಳ್ಕೊಳ್ಳಿ ನಾನು ಅನ್ನುವುದು ಕಂಟಿನ್ಯೂವಸ್ ಆಗಿದೆ ಈ ದೇಹ ಆದರೆ ವಿಶಿಷ್ಟ ಮಾತ್ರ ಹುಟ್ಟಿಸಾಯ್ತಾ ಇದೆ ವಿಶಿಷ್ಟ ಹುಟ್ಟಿಸತ್ತರೆ ವಿಶಿಷ್ಟ ಹುಟ್ಟಿಸತ್ತಿದೆ ಅಂತನಿ ದೇಹ ಹುಟ್ಟಿಸಾಯ್ತದೆ ಅಂತ ಯಾಕಂತೀರಿ ಅಂದರೆ ಆ ವಿಶಿಷ್ಟಾಕೃತಿ ಬೇರೆಯಲ್ಲ ದೇಹ ಬೇರೆ ಅಲ್ಲ ಅದಕ್ಕಾಗಿ ಇಷ್ಟೊತ್ತು ಉದಾಹರಣೆಗಳನ್ನು ನಾನು ನಿಮಗೆ ಕೊಟ್ಟೆ ಹಾಗಾದರೆ ವಿಶಿಷ್ಟಾಕೃತಿಯಲ್ಲಿ ಉತ್ಪತ್ತಿ ನಾಶಗಳಾದರೂ ದೇಹದಲ್ಲಿ ಉತ್ಪತ್ತಿ ನಾಶಗಳು ಬಂದಂತೆಯೇ ಸರಿ ಅದು ಯಾವಾಗ ಬರುತ್ತೆ ಯಾವಾಗಲೂ ಬರ್ತಾ ಇರುತ್ತೆ ಕ್ಷಣಗಳ ಪ್ರವಾಹ ಯಾವಾಗಲೂ ಇದ್ದದ್ದರಿಂದ ಹುಟ್ಟು ಸಾವುಗಳು ಯಾವಾಗಲೂ ಇವೆ ಇದು ಒಂದು ಉದಾಹರಣೆ ಇಷ್ಟು ಮಾತ್ರ ಅಲ್ಲ ಬರೀ ಬರೀ ಒಂದು ಕ್ಷಣದ ಸಂಬಂಧವಾಗೋದು ಹೋಗೋದು ಮಾತ್ರ ಅಲ್ಲ ಇದಲ್ಲದೆ ನಮ್ಮ ದೇಹದಲ್ಲಿ ಆಗುವಂತಹ ವಿಕಾರಗಳು ಸಾವಿರಾರು ಕ್ಷಣಕ್ಕೆ ಇದು ವಿಜ್ಞಾನಿಗಳಿಗೆ ಗೊತ್ತಿದ್ದ ವಿಷಯ ನಿಮಗೆ ಹೇಳಬೇಕಾಗಿಲ್ಲ ಎಲ್ಲರೂ ಎಜುಕೇಟೆಡ್ ಇದ್ದೀರಿ ಎಷ್ಟು ಜೀವಕೋಶಗಳು ಪ್ರತಿಕ್ಷಣದಲ್ಲಿ ನಮ್ಮಲ್ಲಿ ಹುಟ್ಟುತ್ತವೆ ಸಾಯ್ತವೆ ಪ್ರತಿಯೊಂದು ಕ್ಷಣಕ್ಕೆ ಲಕ್ಷ ಲಕ್ಷ ಜೀವಕೋಶಗಳ ಉತ್ಪತ್ತಿ ನಾಶಗಳಿವೆ ಅಂದಮೇಲೆ ಹಿಂದೆ ಇದ್ದಂತಹ ದೇಹ ಈಗಿಲ್ಲ ಹಿಂದಿನ ಕ್ಷಣದಲ್ಲಿ ಇದ್ದ ದೇಹ ಈಗಿಲ್ಲ ಈಗಿನ ಕ್ಷಣದಲ್ಲಿ ಇದ್ದ ಹಾಗೆ ಮುಂದಿನ ಕ್ಷಣದಲ್ಲಿ ಇಲ್ಲ ಪ್ರತಿ ಕ್ಷಣದಲ್ಲಿ ನಮ್ಮ ದೇಹದಲ್ಲಿ ಉತ್ಪತ್ತಿ ವಿನಾಶಗಳಾಗುತ್ತೆ ಆದರೆ ಭೂತಾನಾಂ ನೈವ ಯಾರಿಗೂ ಗೊತ್ತಾಗೋದಿಲ್ಲ ಇದು ಸಾಮಾನ್ಯರಿಗೆ ಹಾಗೇ ಕಾಣಿಸ್ತದೆ ದಿವಸ ನಿನೇ ಮುಂದೆ ನಿನ್ನ ಮಾರಿದೆ ನೋಡಿ ನೋಡಿ ನೋಡಿ ಸಾಕಾಯಿ ಅಯ್ಯೋ ದಿವಸ ಅಲ್ರಿ ಕ್ಷಣ ಕ್ಷಣಕ್ಕೆ ನಾನು ಬೇರೆ ಒಂದು ಹಿಂದಿನ ಕ್ಷಣದಲ್ಲಿದ್ದ ನಾನೇ ಬೇರೆ ಈಗಿನ ಕ್ಷಣದಲ್ಲಿದ್ದ ನಾನೇ ಬೇರೆ ಆಗಿನ ಜೀವಕೋಶಗಳು ಸಾಕಷ್ಟು ಹೊಸದಾಗಿ ಬಂದಿವೆ ಬದಲಾಗಿವೆ ಇನ್ನನೇಕ ವಿಕಾರಗಳಾಗಿವೆ ಎಲ್ಲ ನಿಜ ಆದರೆ ಅದು ಗೊತ್ತಾಗೋದು ಹೌದು ಬೌದ್ಧರಿಗೂ ನಮಗೂ ವ್ಯತ್ಯಾಸವೇನು ಪ್ರತಿಕ್ಷಣದಲ್ಲಿ ವಸ್ತುಗಳು ಪೂರ್ಣ ಬೇರೆ ಹೊಸದೇ ವಸ್ತು ಬರ್ತದೆ ಅಂತಂತಾರೆ ಅವರು ನಾವು ಹಾಗಲ್ಲ ವಿಶೇಷ ಒಂದೇ ಇರ್ತದೆ ಅಷ್ಟೇ ಈ ವ್ಯತ್ಯಾಸ ನಮ್ಮ ಮತಕ್ಕೂ ಬೌದ್ಧ ಮತಕ್ಕೂ ಬೌದ್ಧರ ಮತದಲ್ಲಿ ವಸ್ತುವೇ ಬದಲಾಗತ್ತೆ ಒಂದೇ ಕ್ಷಣದಲ್ಲಿ ಒಂದು ವಸ್ತು ಇರೋದು ಎರಡನೇ ಕ್ಷಣಕ್ಕೆ ಆ ವಸ್ತು ಇರೋದೇ ಇಲ್ಲ ನಮ್ಮಲ್ಲಿ ಹಾಗಲ್ಲ ಅದಕ್ಕಾಗಿ ಇಷ್ಟೊತ್ತು ನಾನು ಉದಾಹರಣೆ ಕೊಟ್ಟೆ ವಿಶೇಷ ಒಂದು ವಿಶಿಷ್ಟದಲ್ಲಿ ಬದಲಾವಣೆಯಾಗತ್ತಾ ಹೋಗುತ್ತೆ ಈ ಅರ್ಥದಲ್ಲಿ ಕಾಲನದ್ಯೋಗ ವೇಗೇನ ಭೂತಾಂ ಪ್ರಭವಾಪ್ಯಯೌ ನಿತ್ಯವೃಶ್ಯೇತೆ ಆತ್ಮನಃ ಅಗ್ನೆ ಯಥಾರ್ಚಿಶಾಂ ಏನು ಮುಂದೆ ಹೌದು ಅದು ಇಲ್ಲಿ ಆ ವಿಷಯ ಹೇಳ್ತಾ ಇಲ್ಲ ಇಲ್ಲಿ ನಿತ್ಯ ಅಂದರೆ ಅಂಥ ದೇಹನಿತ್ಯ ಅಲ್ವೇ ಅಲ್ಲ ಕಾಲತಃ ಪ್ರವಾಹತಃ ಅನಿತ್ಯ ಕ್ಷಣಲವಾದಿಗಳು ಅನಿತ್ಯ ಅಥವಾ ಸ್ವರೂಪತಃ ಪ್ರಕೃತಿ ನಿತ್ಯ ವಿಕಾರವಾಗ್ತದೆ ಅನ್ನುವುದಕ್ಕೆ ಅನಿತ್ಯ ಇದು ಪ್ರಕೃತಿ ಕಾಲ ವೇದ ಇವುಗಳಿಗೆಲ್ಲ ಹೇಳಿಕೆ ಅದು ಬೇರೆ ಇಲ್ಲಿ ಹೇಳ್ತಾ ಇದ್ದದ್ದು ಬೇರೆ ಇಲ್ಲಿ ದೇಹಗಳಿಗೆ ಅದಲ್ಲ ಅವಯವ್ಯ ಅವಯವಾನ ಹಾ ಇಷ್ಟು ಶ್ರೀಮಧಾಚಾರ್ಯರಿಗೆ ಹೇಳಬೇಕಾದದ್ದು ಇಡೀ ಭಾಗವತ ತಾತ್ಪರ್ಯದ ಈ ಶ್ಲೋಕದ ಕೆಳಗೆ ಇರುವ ಏನೊಂದು ಘಟ್ಟ ಇದೆ ಇದರೊಳಗೆ ಈ ಮಾತು ಒಂದು ಸಣ್ಣ ಶಬ್ದದೊಳಗೆ ಬಂದು ಹೋಗಿಬಿಟ್ಟಿದೆ ಉಳಿದೆಲ್ಲ ಅದಕ್ಕೆ ಸುತ್ತಮುತ್ತ ಕಟ್ಟಡವನ್ನು ಕಟ್ಟಿದ್ದಾರೆ ಶ್ರೀಮಧಾಚಾರ್ಯರು ಅದೇನು ಕಟ್ಟಡ ಅಂದರೆ ಇದರ ಬಗ್ಗೆ ಹೇಳ್ತಾ ಹೇಳ್ತಾ ಹಾಗಾದರೆ ಭೇದಾಭೇದಗಳನ್ನು ಹೇಳಿದರೆ ಇದನ್ನು ಹೊಂದಿಸ್ಬೋದು ಇಲ್ಲದೆ ಆದರೆ ಹೊಂದಿಸ್ಲಿಕ್ಕೆ ಆಗೋದಿಲ್ಲ ಭೇದಾಭೇದಗಳನ್ನು ಹೇಳಬೇಕು ಅಂದರೆ ಎಲ್ಲಿ ಹೇಳಬೇಕು ಎಲ್ಲಿ ಹೇಳಬಾರದು ಅದನ್ನು ಒಟ್ಟಾರೆ ತಿಳಿಸ್ತಾ ಇದ್ದಾರೆ ಶ್ರೀಮದಾಚಾರ್ಯರು ನೋಡಿ ಭೇದಾಭೇದ ಅಂದರೆ ಶ್ರೀಮದಾಚಾರ್ಯರಿಗೆ ಎಷ್ಟು ಕಾಳಜಿ ಅಂದರೆ ಈ ನಮ್ಮ ದೇಹದಲ್ಲಿ ಪ್ರತಿಕ್ಷಣದಲ್ಲಿ ವಿಕಾರಾದಿಗಳಾಗತ್ತೆ ಆದ್ದರಿಂದ ಭೇದಾಭೇದಗಳನ್ನು ಹೇಳಬೇಕು ಅಂತಂದಾಕ್ಷಣಕ್ಕೆ ಇದೇ ತರಹ ದೇವರಲ್ಲಿಯೂ ಹೇಳಬೇಕು ಅಂತ ಅಕಸ್ಮಾತ್ ಮನಸ್ಸಿನಲ್ಲಿ ಬಂದುಬಿಟ್ರೆ ಅವನ ಅವಯವಗಳು ಅವನ ಗುಣಕ್ರಿಯಾದಿಗಳು ಅವನ ರಾಮ ಆದಾಗ ಕೃಷ್ಣ ಆದಾಗ ರುಕ್ಮಿಣಿಯನ್ನೊಮ್ಮೆ ಮದುವೆ ಆಗ್ತಾನೆ ಸೀತೆಯನ್ನು ಒಂದು ಮದುವೆ ಆಗ್ತಾನೆ ಒಮ್ಮೆ ಇಬ್ಬರೇ ಮಕ್ಕಳು ಇನ್ನೊಮ್ಮೆ ಲಕ್ಷಾಂತರ ಮಕ್ಕಳು ರಾಮನಿಗಿಬ್ಬರೇ ಲವಕುಶ ಹೀಗೆ ವಿಚಿತ್ರವಾದ ರೀತಿಯಲ್ಲಿ ಆ ಪರಮಾತ್ಮನಲ್ಲಿಯೂ ವ್ಯತ್ಯಾಸ ಕಾಣಿಸ್ತದೆ ಅಲ್ಲಿಯೂ ಭೇದ ಭೇದ ಏನೋ ಅಂತ ಅನ್ಕೋಬೇಡಿ ಅನ್ನೋದಕ್ಕೆ ನಿಜವಾಗಿ ತಮಗೆ ಹೇಳಬೇಕಾದ ವಿಷಯವನ್ನು ಕೊನೆಗೆ ಹೇಳ್ತಾ ಮೊದಲಿಗೆ ದೇವರ ಬಗ್ಗೆ ಸಂಶಯ ಪಡಬೇಡ್ರಿ ಅಂತ ದೇವರ ಬಗ್ಗೆ ಭೇ ದೇವರಲ್ಲಿ ಎಂದೆಂದಿಗೂ ಭೇದ ಭೇದ ಇಲ್ಲ ಅನ್ನೋದನ್ನು ಮೊದಲಿಗೆ ಹೇಳಿಬಿಡ್ತಾರೆ ಅವಯವ್ಯವಯವಾಂಚ ಗುಣಾನಂ ಗುಣಿನಸ್ತಾ ಶಕ್ತಿಶಕ್ತಿ ಮತೋಶ್ಚವ ಕ್ರಿಯಾಯ ತದ್ವತಸ್ತಥ ಸ್ವರೂಪಾಂಶಾಂಶಿನೋಶ್ಚೈವ ನಿತ್ಯ ಭೇದೋ ಜನಾರ್ದನೇ ಜನಾರ್ದನ ಅಂತಹ ಪರಮಾತ್ಮನಲ್ಲಿ ಅವಯವಿ ಅವಯವ ಪರಮಾತ್ಮನ ಅವಯವಗಳಿಗೂ ಅವಯವಿಗೂ ಭೇದ ಇಲ್ಲ ಗುಣ ಗುಣಿ ದೇವರಲ್ಲಿರುವ ಜ್ಞಾನಾನಂದಾದಿ ಗುಣಗಳಿಗೂ ದೇವರಿಗೂ ಭೇದ ಇಲ್ಲ ಶಕ್ತಿ ಶಕ್ತಿಮತ ಶಕ್ತಿ ಅಂದರೆ ಬಲ ಅಂತ ಅರ್ಥ ಅಲ್ಲ ಇಲ್ಲಿ ಬಲ ಅನ್ನೋದು ಗುಣದಲ್ಲಿ ಸೇರ್ತದೆ ಶಕ್ತಿ ಅಂದರೆ ಒಂದು ವಿಶಿಷ್ಟವಾದ ಅತೀಂದ್ರಿಯವಾದ ಧರ್ಮವಿಶೇಷ ಅಗ್ನಿಯಲ್ಲಿ ಸ್ಫೋಟ ಜನನ ಶಕ್ತಿ ಇದೆ ಆ ತರಹ ದಾಹಜನ ದಾಹಜನನ ಶಕ್ತಿ ಸ್ಫೋಟ ಜನನ ಶಕ್ತಿ ಹೇಗೆ ಅಗ್ನಿಯಲ್ಲಿ ಒಂದು ಅತೀಂದ್ರಿಯವಾದ ಶಕ್ತಿಯನ್ನು ಮೀಮಾಂಸಕರು ಅಂಗೀಕಾರ ಮಾಡ್ತಾರಲ್ಲ ಆ ತರಹದ ಒಂದು ವಿಶಿಷ್ಟವಾದ ಸಕಲ ಕಾರ್ಯಜನನನ ಸಾಮರ್ಥ್ಯ ದೇವರಲ್ಲಿದೆ ಅದಕ್ಕೂ ದೇವರಿಗೂ ಭೇದ ಇಲ್ಲ ಕ್ರಿಯೆ ಸಂಹಾರ ಸೃಷ್ಟಿ ಮೊದಲಾದ ಕ್ರಿಯೆ ಅವುಗಳಿಗೂ ದೇವರಿಗೂ ಭೇದ ಇಲ್ಲ ಸ್ವರೂಪ ಅಂಶಾಂಶಿನೋಶ್ಚ ಪರಮಾತ್ಮನ ಸ್ವರೂಪಭೂತವಾದ ಅಂಶಗಳ ಸ್ವರೂಪಕ್ಕೂ ಅಂಶಗಳಿಗೂ ಅಥವಾ ಸ್ವರೂಪಭೂತವಾದ ಅಂಶಗಳಿಗೂ ಅಂಶಿಗಳಿಗೂ ಭೇದ ಇಲ್ಲ ಭಿನ್ನಾಂಶರು ನಾವೆಲ್ಲ ಇದ್ದೇವೆ ಕೋಡೆಗಳು ನಮಗೂ ದೇವರಿಗೂ ಭೇದ ಇದೆ ಮಮಿಯುವಂಶೋ ಜೀವಲೋಕೆ ಆ ಅಂಶಗಳಿಗೂ ದೇವರಿಗೂ ಭೇದ ಇದೆ ಅದರ ಸ್ವರೂಪಾಂಶ ಮತ್ಸ್ಯಾದಿಗಳಿಗೂ ಭಗವಂತನಿಗೂ ಭೇದ ಇಲ್ಲ ಜನಾರ್ದನೇ ಹೀಗೆ ಪರಮಾತ್ಮನ ಯಾವುದೇ ವಿಧವಾಗಿರುವಂತಹ ಗುಣಕ್ರಿಯಾದಿಗಳಲ್ಲಿ ಭೇದವಿಲ್ಲ ಅನ್ನುವುದನ್ನು ಮೊದಲಿಗೆ ಸ್ಪಷ್ಟವಾಗಿ ತಿಳಿಯಿರಿ ದೇವರಲ್ಲಿ ಮಾತ್ರ ಅಲ್ಲ ಜೀವಸ್ವರೂಪದಲ್ಲಿಯೂ ಭೇದ ಇಲ್ಲ ನಮಗೂ ದೇವರು ಆ ಶಕ್ತಿ ಅನುಗ್ರಹವನ್ನು ಮಾಡಿದ್ದಾರೆ ನಮ್ಮ ಜೀವಸ್ವರೂಪ ಈ ದೇಹ ಅಲ್ಲ ಸ್ವರೂಪ ಆತ್ಮ ಚೈತನ್ಯ ರೂಪವಾದ ಜೀವ ಇದ್ದಾನಲ್ಲ ಆ ಜೀವನಿಗೆ ಜೀವನ ಅವಯವಗಳಿಗೆ ಭೇದ ಇಲ್ಲ ಅವನ ಗುಣಗಳಿಗೆ ಭೇದ ಇಲ್ಲ ಅಂಶಾಂಶಗಳಿಗೆ ಭೇದ ಇಲ್ಲ ಯಾವುದಕ್ಕೂ ಭೇದ ಇಲ್ಲ ಜೀವನ ಸ್ವರೂಪದಲ್ಲಿ ಅವನ ಕ್ರಿಯೆ ಕ್ರಿಯಾ ವಿಶಿಷ್ಟ ಜೀವ ಭೇದ ಇಲ್ಲ ಜೀವಸ್ವರೂಪ ಪರಮಾತ್ಮನಂತೆ ತನ್ನ ಗುಣ ಕ್ರಿಯಾ ಅವಯವ ಅಂಶ ಇವುಗಳಿಂದ ಜೀವಸ್ವರೂಪವು ಅತ್ಯಂತ ಅಭಿನ್ನವಾಗಿದೆ ಭಿನ್ನಾಭಿನ್ನ ಅಲ್ಲ ಇದರಂತೆ ಪ್ರಕೃತಿಯಲ್ಲಿಯೂ ಕೂಡ ಭೇದಾಭೇದ ಇಲ್ಲ ಅಲ್ಲಿಯೂ ಅತ್ಯಂತ ಅಭೇದ ಪ್ರಕೃತಿ ಪ್ರಕೃತಿ ಅಂದರೆ ಜಡ ಜಡ ಪದಾರ್ಥದಲ್ಲಿ ಮತ್ತು ಇಲ್ಲ ಅಂದರೆ ಇನ್ನು ಉಳಿತೆ ಇರೋದೇ ಜೀವ ಪರಮಾತ್ಮ ಜಡ ಮೂರು ಕಡೆಗೂ ಇಲ್ಲ ಅಂದರೆ ಎಲ್ಲಿ ಹೋಗಬೇಕದು ನಿರಾಶ್ರಯ ಹಂತ ಹತ ಮನಸ್ವಿತ ಇದ್ದ ಹಾಗೆ ನಿರಾಶ್ರಯವು ಹಂತ ಹತವು ಭೇದಾಭೇದವು ಅಂತಾಗಬೇಕಾದ ಈತಲ್ಲ ಪ್ರಕೃತಿ ಎನ್ನುವ ಶಬ್ದಕ್ಕೆ ಇಲ್ಲಿ ಲಕ್ಷ್ಮೀದೇವಿ ಅಂತ ಹೇಳ್ತಾರೆ ಅವಳು ಜೀವಳೂ ಅಲ್ಲ ಈ ಕಡೆಗೆ ಈ ದೇವರೂ ಅಲ್ಲ ಅದಕ್ಕಾಗಿ ಅವಳನ್ನು ಪ್ರತ್ಯೇಕ ಹೇಳಿದರು ಲಕ್ಷ್ಮೀದೇವಿಯಲ್ಲಿಯೂ ಕೂಡ ಯಾವುದೇ ಗುಣಕ್ರಿಯ ಅವಯವಾದಿಗಳಲ್ಲಿ ಭೇದಾಭೇದಗಳಿಲ್ಲ ಈಶಾ ಹಾಗೂ ಲಕ್ಷ್ಮೀ ಜೀವ ಈ ಮೂರರಲ್ಲಿಯೂ ಭೇದಾಭೇದಗಳಿಲ್ಲ ಕೇವಲ ಅಭೇದವೇ ಅತ ಅನೌಶಾ ಅಗುಣಾ ಅಕ್ರಿಯಾ ಇವಯವ್ಚೀನಾ ಇಥ್ಯಂತೆ ತೇ ಅತ್ಯಭೇದತಃ ಆದ್ದರಿಂದಲೇ ಅವರಿಗೆ ಅಗುಣರು ಅಕ್ರಿಯರು ನಿರವಯವರು ಎಂಬುದಾಗಿ ಕರೀತಾರೆ ಗುಣ ಇದೆ ಕ್ರಿಯಾ ಇದೆ ಅವಯವ ಇದೆ ಭಿನ್ನವಾದ ಗುಣಕ್ರಿಯಾದಿಗಳಿಲ್ಲ ಅನ್ನುವ ಅರ್ಥದಲ್ಲಿ ಅಗುಣ ಅಕ್ರಿಯ ಅನವಯವ ಎಂಬುದಾಗಿ ಕರೀತಾರೆ ಪೃಥಕ್ ಗುಣಾದ್ಯಭಾವಾಚ ನಿತ್ಯತ್ವ ಊಹಯೋರವಿ ಇಬ್ಬರೂ ಅಲ್ಲ ಇದು ಹೇಗೆ ಅವನಿದ್ದಾಗಲೇ ಗುಣಗಳ ನಾಶವಾಗ್ತದೆ ಅವನಿದ್ದಾಗಲೇ ಕ್ರಿಯಾಗಳ ನಾಶವಾಗ್ತದೆ ಅವಯವಗಳ ನಾಶವಾಗ್ತದೆ ಅಭೇದ ಹೇಳೋದು ಹೇಗೆ ಸಮಸ್ಯೆಯೇ ಇಲ್ಲ ನಿತ್ಯತ್ವಾದ ಉಭಯೋರಪಿ ಅವಯವನೂ ನಿತ್ಯ ಅವಯವಿಯೂ ನಿತ್ಯ ಗುಣನಿತ್ಯ ಗುಣಿನಿತ್ಯ ಕ್ರಿಯಾನಿತ್ಯ ಕ್ರಿಯಾವತ ಶಕ್ತಿ ಶಕ್ತಿಮತ ಎಲ್ಲವೂ ನಿತ್ಯವಾರದ್ದರಿಂದ ಒಂದಿದ್ದಾಗ ಇನ್ನೊಂದು ಹೋದರೆ ಭೇದ ಅದಕ್ಕಾಗಿಯೇ ಇಷ್ಟೊತ್ತು ಇನ್ನೂ ತೆಗೆದಿಟ್ಟಿನ ನಾನು ಬಟ್ಟೆ ಹೊಚ್ಕೊಂಡಿಲ್ಲ ಯಾಕೆ ನಾನಿದ್ದೇನೆ ಆ ವಸ್ತ್ರ ವಿಶಿಷ್ಟ ಆಕೃತಿ ಹೋಗಿದೆ ಅನ್ನೋದಕ್ಕಾಗಿ ಭೇದ ಹಾಗೆ ಇಲ್ಲಿ ಹೋಗೋದೇ ಇಲ್ಲ ಭಗವಂತ ಇದ್ದಾನೆ ಅವನ ಗುಣಗಳು ಹೋಯಿತು ಅಂತಾಗೋದೇ ಇಲ್ಲ ಆದ್ದರಿಂದ ಭಗವಂತನಿಗೂ ಭಗವಂತನ ಗುಣಗಳಿಗೂ ಅತ್ಯಂತ ಭೇದವೇ ಯಾಕೆ ಅದಕ್ಕೆ ಕಾರಣ ಕೊಟ್ಟರು ನಿತ್ಯತ್ವ ಅದು ಒಂದಿದ್ದಾಗ ಇನ್ನೊಂದು ಹೋದರೆ ಭೇದ ಬರಬೇಕು ಎರಡೂ ಯಾವಾಗಲೂ ಇರುತ್ತವೆ ಆದ್ದರಿಂದ ಭೇದ ಇಲ್ಲ बरे ಎರಡು ಯಾವಾಗಲೂ ಇದ್ದ ಮಾತ್ರಕ್ಕೆ ಅಭೇದ ಅಂತ ತಿಳ್ಕೊಬೇಡಿ ಮತ್ತೆ ಅಭೇದಕ್ಕೆ ನಿಜವಾದ ಪ್ರಮಾಣ ಯಾವುದು ಅಂಗುಲಿ ದ್ವಯವತ ಭೇದೇನ ಅದರ್ಶನ ಇದೆ ಅಭೇದಕ್ಕೆ ಸಾಧಕ ಅಥವಾ ಅಪೃಥಕ್ ದರ್ಶನ ಅದರ್ಶನ ಇದು ಪ್ರಮಾಣವಾಗೋದಿಲ್ಲ ಅದು ಅಭಾವ ಆಗತ್ತೆ ಅಪೃಥಕ್ ದರ್ಶನ ಇದು ಪ್ರಮಾಣ ಅದಕ್ಕೆ ಇದು ಬಾಧಕ ಒಂದಿದ್ದಾಗ ಇನ್ನೊಂದು ಹೋಗೋದು ಅದಿಲ್ಲ ಅಂದರೆ ಯಾವ ಬಾಧಕವೂ ಇಲ್ಲದೆ ಅಭೇದವಿದೆ ಅಂತ ನಿಶ್ಚಿತವಾಗ್ತದೆ ಇನ್ನು ಬಹಳ ಇದೆ ನಾಳೆ ಮುಂದುವರೆಸೋಣ ವಿಷ್ಣೋ ರಚಿಂತ್ಯ ಶಕ್ತಿಯ ಸರ್ವಂ ಸಂಭವತಿ ಧ್ರುವಂ ಏಕೆಂದರೆ ಅವಸರ ಮಾಡಿ ಮುಗಿಸಿದರೆ ವಿಷಯವನ್ನು ಪೂರ್ಣ ಹೇಳಲಿಕ್ಕಾಗೋದಿಲ್ಲ ನಾಳೆ ದಿವಸ ಮುಂದಿನ ಭಾಗವನ್ನು ತಿಳಿಯು ಪರಮ ಪೂಜ್ಯರಾದ ಪ್ರಾತಸ್ಮರಣೀಯರಾದ ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ವರ್ಧಂತಿ ಉತ್ಸವದ ನಿಮಿತ್ತವಾಗಿ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಯಾರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅಪೇಕ್ಷೆ ಇದ್ದೀರೋ ಅವರೆಲ್ಲ ದಯಮಾಡಿ ಇಲ್ಲೇ ಆಸೀನರಾಗಬೇಕು